ನಾರಾಯಣೇಖನಾಥಂ ಭಕ್ತಪ್ರಿಯ ಸಕಲೋಕುಣ್ಯವರ್ಜಿತಮರಸಿ ನಾರಾಯಣ ಸರಸ್ವತೀ ವ್ಯಾಸ ದೇವ ನಾರಾಯಣ ನತ್ವೋಷ ವಿವರ್ಜಿ ಪರಿಪೂರ್ಣಗುಣೀತಿ ನಮಗೆ ವರುಣ ಮತ್ತು ಆಶ್ರಮ ನಿಯತಂ ಗುರು ಕರ್ಮ ಕರ್ಮ್ಯಾಹ್ಯಕರ್ಮಣ ಕರ್ಮನು ಬಿಡುದಕ್ಕಿಂತ ಕರ್ಮ ಮಾಡುವುದು ನಮ್ಮ ನಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಧರ್ಮವನ್ನು ಮಾಡಬೇಕು ಅದು ಅವಶ್ಯ ಕರ್ತವ್ಯ ಎಂಬುದನ್ನು ಸಮರ್ಥನೆ ಕಾಣಿಕೋಸ್ಕರವೇ ಈ ಅಧ್ಯಾಯ ಬಂದದ್ದು ಅದನ್ನು ಸಮರ್ಥನೆ ಮಾಡುವುದು ಹೇಗೆ ಅವಶ್ಯ ಕರ್ತವ್ಯ ಅಂತ ಜನರಲ್ಲಿ ಒಂದು ಭಾವನೆಯನ್ನು ಉಂಟು ಮಾಡಿ ಅದರಲ್ಲಿ ಅಭಿರುಚಿಯನ್ನು ಮಾಡಿ ಜನರು ಪ್ರವೃತ್ತ ಆಗಬೇಕಾದ್ರೆ ಅದರ ಬಗ್ಗೆ ತುತಿ ಮಾಡಬೇಕು ಅದನ್ನು ತುಂಬಾ ಹೊಗಳ ಬೇಕು ಮತ್ತೇನು ಮಾಡಬೇಕು ಸ್ತುತಿ ಮಾಡುವುದಲ್ಲದೇನೆ ಮಾಡಿ ಮಾಡಿದವರ ಸ್ತುತಿ ಮಾಡದೆ ಇದ್ರೆ ನಿಂದ ಸ್ತುತಿ ನಿಂದ ಇದು ಅರ್ಥವಾದರೆ ಮಾಡಿದ್ರಿಂದ ಸ್ತೋತ್ರ ಮಾಡಿದ್ರೆ ಮಾಡಲಿ ಅಂದ್ರೆ ಅನರ್ಥ ಆಗ್ತದೆ ಅಂತ ಹೇಳಿದ್ರೆ ಜನರು ಏನ್ ಮಾಡ್ತಾರೆ ಅದನ್ನು ನಿಂದೆ ಮಾಡಿದ್ರೆ ಮಾಡುವುದರಲ್ಲಿ ಪ್ರವೃತ್ತರಾಗ್ತಾರೆ ಅವರಿಗೆ ಅಭಿರುಚಿ ಉಂಟಾಗುತ್ತೆ ಅದನ್ನ ನಂತರ ಹಿಂದೆ ಮಾಡಿದವರು ಇದ್ದಾರೆ ಅದು ಬಹಳ ಮಂದಿ ಮಾಡಿದವರು ಕೆಲವರು ಬೆರಳೆದಕ್ಕೆ ಎಷ್ಟು ಮಾಡಿದವರು ಅಂತ ಕಲ್ಪ ಹೇಳ್ತಾರೆ ಬಹು ಮಂದಿ ಮಾಡುವುದು ಕೆಲವರು ಮಾಡುವುದು ಅಂತ ಹೀಗಿದ್ರೆ ಅದನ್ನು ಪುರಾ ಕಲ್ಪ ಬರ ಹಿಂದೆ ಮಾಡಿದವರು ಮತ್ತೆ ಮಾಡಿದವರನ್ನು ಸ್ತೋತ್ರ ಮಾಡುವುದು ಮಾಡದೆ ಇದ್ದವನ್ನ ಮಾಡುದು ಇದೆಲ್ಲ ಮಾಡಿದಾಗ ಜನರಿಗೆ ಕರ್ಮದಲ್ಲಿ ಅಭಿರುಚಿ ಉಂಟಾಗಿ ಅವರ ಅವಶ್ಯಕ ಅವರಿಗೆ ಮಾಡಬೇಕು ಎಂಬ ಭಾವನೆ ಬರುತ್ತೆ ಅದಕ್ಕೋಸ್ಕರವೇ ಪರ ಇಲ್ಲಿ ಪರಮಾತ್ಮ ಆ ನಾಲ್ಕು ಶ್ಲೋಕದಲ್ಲಿ ಆ ಕರ್ಮ ಅವಶ್ಯ ಕರ್ತವ್ಯ ಎಂಬುದನ್ನು ಸಮರ್ಥನ ಮಾಡಲಿಕ್ಕೋಸ್ಕರವೇ ಸ್ತುತಿ ನಿಂದಾದಿಗಳನ್ನು ಮಾಡಲಿಕ್ಕೆ ತೊಡಗಿದ್ದಾರೆ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾತ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ದಂ ಏಷವೋ ಅಹ ಇಷ್ಟ ಕಾಮಧುಕ ಏನಂತ ಹೇಳಿದ್ರೆ ಪರಮಾತ್ಮ ಅಂದ್ರೆ ಪ್ರಜಾಪತಿಯಿಂದ ಎಲ್ಲವೂ ಆಗ್ಬೋದು ಚತುರ್ಮುಖ ಬ್ರಹ್ಮನೂ ಆಗ್ಬೋದು ಅದು ಪರಮಾತ್ಮನೂ ಆಗ್ಬೋದು ಏನು ಮಾಡಿದ ಅಂದ್ರೆ ಮೊದಲು ಎಲ್ಲ ಪ್ರಜೆಗಳನ್ನು ಸೃಷ್ಟಿ ಮಾಡಿದ ಅಂದ್ರೆ ಪ್ರಜೆಗಳು ಅಂದ್ರೆ ಕರ್ಮ ಮಾಡುವ ಶಕ್ತಿ ಉಳ್ಳ ಪ್ರಜೆಗಳು ಕರ್ಮಾಧಿಕಾರ ಉಳ್ಳ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಚತುರ್ಮುಖ ಬ್ರಹ್ಮದೇವರು ನೋಡಿ ಸೋದ್ಯೋಗ ಕೆಲವರು ಉದ್ಯೋಗವೇ ಇಲ್ಲ ಅಂತ ರೋಜಗಾರ ಅದೇನಿಲ್ಲ ಉದ್ಯೋಗ ಬರತವರನ್ನಾಗೇ ಸೃಷ್ಟಿ ಮಾಡ ಹುಟ್ಟುವಾಗಲೇ ಉದ್ಯೋಗ ಸಹಿತರನ್ನಾಗಿಯೇ ಸೃಷ್ಟಿ ಮಾಡಿ ಕೆಲವರು ಹೇಳೋ ಹೇಳ್ತಾರೆ ನಮಗೆ ಉದ್ಯೋಗವೇ ಇಲ್ಲ ಅಂತ ಯಾರು ಹೇಳಿದ್ರು ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡುವಾಗೆ ಸೋದ್ಯೋಗ ಉದ್ಯೋಗ ಸಹಿತವಾಗಿಯೇ ಸೃಷ್ಟಿ ಮಾಡ್ತಾರೆ ಯಜ್ಞ ಸಹಿತವಾಗಿಯೇ ಪ್ರಜೆಗಳನ್ನ ಭಗವಂತ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಬ್ರಾಹ್ಮಣಾದಿ ಪ್ರಜೆಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರನ್ನ ಕರ್ಮದಲ್ಲಿ ಅಧಿಕಾರ ಇದ್ದವರು ಇವರು ಯಜ್ಞ ಸಹಿತವಾಗಿ ಉದ್ಯೋಗ ಸಹಿತವಾಗಿಯೇ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಹೇಳ್ತಾರೆ ಅಂದರೆ ಆ ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗ ಪ್ರಜೆಗಳಿಗೆ ಆಯಾಯ ಪ್ರಜೆಗಳಿಗೆ ಒಂದು ವ್ಯವಸ್ಥಿತವಾದ ಕರ್ತವ್ಯ ಕರ್ಮ ಯಜ್ಞವನ್ನು ವ್ಯವಸ್ಥೆ ಮಾಡಿದ ಅಂತ ಅರ್ಥ ಹೇಳ್ತಾ ಇದ್ದಾರಂತೆ ಅನಏನ ಪ್ರಸವಿಷ್ಯಂ ನೀವು ಈ ಯಜ್ಞದ ಮೂಲಕ ನಿಮಗೆ ಬೇಕಾದ ಅಭಿಷ್ಟವನ್ನ ನೀವು ಸಂಪಾದನೆ ಮಾಡಿ ನಿಮಗೆ ಯಜ್ಞವೇ ನಿಮ್ಮ ನಿಮ್ಮ ಅಭಿಷ್ಟವನ್ನು ಸಂಪಾದನೆ ಮಾಡಲಿಕ್ಕೆ ಒಂದು ದಾರಿ ಅಂತ ಉಪಾಯವನ್ನು ಸೃಷ್ಟಿ ಮಾಡಿ ಈ ಉಪಾಯದಿಂದ ತೋರಿಸಿ ಇದು ನಿನಗಿದು ಬ್ರಾಹ್ಮಣನಿಗೆ ಇಂಥ ಇಲ್ಲ ಕ್ಷತ್ರಿನಿಗೆ ಇಂಥ ಇಲ್ಲ ಅಂತ ವ್ಯವಸ್ಥೆಗೊಳಿಸಿ ನಾನು ಹೇಳಿದ ಈ ಉಪಾಯದಿಂದ ನಿಮಗೆ ಬೇಕಾದ ಅಭಿಷನ್ನ ಸಂಪಾದನೆ ಮಾಡಲಿ ಯೇಷವೋ ಕ್ಲಿಷ್ಟ ಕಾಮಧುತು ಇದು ನಿಮಗೆ ಇಷ್ಟ ಕಾಮಧುತು ಅಂತ ನಿಮಗೆ ಏನು ಅಭಿಪ್ರಾ ಪ್ರೇತವೋ ಅದನ್ನೆಲ್ಲ ಕೊಟ್ಟು ನಿಮ್ಮ ಇಚ್ಛೆಗೆ ಬಂದಂತಹದ್ದು ಎಲ್ಲ ಕೊಡ್ತಾರೆ ಹಾಗಾಗಿ ನಿಮ್ಮ ಪಾಲಿಗೆ ಕಾಮಧೇನು ಯಾವುದು ಅಂದರೆ ನಾನು ನಿಮಗೆ ವ್ಯವಸ್ಥೆಗೊಳಿಸಿದ ಯಜ್ಞ ಇದು ಕಾಮಧೇನು ಬೇಕಾದದ್ದು ನಿಂತು ಕೊಡ್ತಾ ಇದೆ ಅಂತ ಹೇಳಿದೆ ಹಾಗಾದರೆ ಕರ್ಮ ಕರ್ತವ್ಯ ಕರ್ಮ ಅವರವರ ಕರ್ತವ್ಯ ಕರ್ಮವೇ ಯಜ್ಞ ಆ ಯಜ್ಞ ಮಾಡಬೇಕು ಅದು ಕಾಮದೇನು ಅಂತ ಹೇಳಿದ್ರೆ ಅದನ್ನು ಏನು ಹೇಳಿದಾಗಾಯ್ತು ಫಲವನ್ನು ಹೇಳಿದಾಗಾಯ್ತಲ್ವ ಅದು ಕಾಮದೇನು ಅಂತ ಹೇಳಿದ್ರೆ ಅದಕ್ಕೆ ಫಲ ಹೇಳಿದಾಗ್ತು ಕಾಮದೇನು ಅಂತ ಹೊಗಳಿದ್ರೆ ಹೊಗಳಿದಾಗಾಯ್ತು ಇದು ಸ್ತುತಿ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರ ಭಾವಯಂತಹ ಶ್ರೇಯ ಪರಮವಾಸ್ಯತ ಅಂತ ಏನು ಹೇಳ್ತಾನೆ ಅಂದರೆ ನೀವು ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸ್ರಿ ಆಯಿತಾ ಅವರಿಗೆ ನೀವು ತುಂಬ ಯಜ್ಞದ ಮೂಲಕ ಗೌರವ ಕೊಡ್ರಿ ಹವಿಸ್ಸಿನಿಂದ ಅವರನ್ನು ಸಂತೃಪ್ತಗೊಳಿಸ್ರಿ ಅವರು ಏನ್ಮಾಡ್ತಾರೆ ನೀವು ತಕೊಂಡ ಯಜ್ಞದ ಮೂಲಕ ನೀವು ಹವಿಸ್ತನ್ನು ಅರ್ಪಣೆ ಮಾಡಿ ಅವರನ್ನು ಸಂತೃಪ್ತಿಗೊಳಿಸಿದರೆ ಅವರು ನಿಮ್ಮನ್ನು ಸಂತೃಪ್ತಿಗೊಳಿಸಲಿ ನೀವು ಹವಿಸ್ ಯಜ್ಞದ ಮೂಲಕ ಹವಿಸ್ ಕೊಟ್ಟು ಅವರನ್ನು ತೃಪ್ತಿ ಪಡಿಸಿದ್ರೆ ಅವರು ಏನ್ಮಾಡ್ತಾರೆ ನಿಮಗೆ ನಿಮಗೆ ಅಭಿಷ್ಧವಾದನ್ನು ಕೊಟ್ಟು ಅವರು ನಿಮ್ಮನ್ನು ಸಂತೃಪ್ತಿಗೊಳಿಸಲಿ ಈ ರೀತಿಯಾಗಿ ಒಬ್ಬರಿಗೆ ಒಬ್ಬರು ಅನ್ಯೋನ್ಯವಾಗಿ ಪರಸ್ಪರವಾಗಿ ತೃಪ್ತಿ ಕೊಡಿಸುವ ಕಾರ್ಯ ಕಾಯಕದದಲ್ಲಿ ನೀವು ತೊಡಗಿದರೆ ನಿಮಗೆ ಶ್ರೇಯಸ್ಸಾಗತ್ತೆ ಅದು ಯಾವುದು ಅಂದರೆ ಮೋಕ್ಷರೂಪವಾದ ಶ್ರೇಯಸ್ಸಂತದ್ದು ಯಾಕೆಂದ್ರೆ ದೇವತೆಗಳು ದೊಡ್ಡ ಜವಾಬ್ದಾರಿ ಯಾಕೆಂದ್ರೆ ಭಗವಂತ ದೇವತೆಗಳನ್ನು ಜ್ಞಾನ ದಾನ ರೂಪವಾದ ಕಾರ್ಯದಲ್ಲಿ ತೊಡಗಿಸಿದ್ದಾನಂತೆ ಜ್ಞಾನದಾನ ರೂಪವಾದ ಕಾರ್ಯದ ಕಾಯಕದಲ್ಲಿ ತೊಡಗಿಸಿದ್ದಾನೆ ಅದು ಬೇರೆ ಬೇರೆ ಅವಿಷ್ಟ ಎಲ್ಲ ಆಗ್ಬೋದು ಹಾಗಾಗಿ ನಾವು ದೇವತೆಗಳನ್ನು ತೃಪ್ತಿಪಡಿಸಿದರೆ ದೇವತೆಗಳು ನಮ್ಮ ಅಭಿಷ್ಟವನ್ನು ಕೊಡ್ತಾರೆ ಯಾಕೆಂದ್ರೆ ಅದು ಭಗವಂತ ಅವರಿಗೆ ವೀಚನ ಕಾರ್ಯ ದೇವತೆಗಳು ಹವಿಸ್ತನ ಸ್ವೀಕಾರ ಮಾಡಿ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅದರಂತೆ ಪ್ರಜೆಗಳು ಕೂಡ ದೇವತೆಗಳನ್ನು ಗುರುತಿಸಿ ಅವರು ಮಾಡ್ತಕ್ಕಂಥ ಉಪಕಾರ ಗುರುತಿಸಿ ಅವರನ್ನ ಯಜ್ಞದ ಮೂಲಕ ಸಂತೃಪ್ತಿ ಪಡಿಸಬೇಕು ಹಾಗಾಗಿ ಅವರವರ ಸಾಧನ ದೇವತೆಗಳು ಮನುಷ್ಯರನ್ನ ಪ್ರಜೆಗಳನ್ನ ಉದ್ಧಾರ ಮಾಡುವುದರಲ್ಲಿ ಆ ಕಾಯಕದಲ್ಲಿ ತೊಡಬೇಕು ಅದರಿಂದಾಗೇ ಅವರ ಉದ್ಧಾರ ಮೋಕ್ಷ ಸಿಗಬೇಕಾದ್ರೆ ಮನುಷ್ಯನು ದೇವತೆಗಳನ್ನು ಸಂತೃಪ್ತಿ ಪಡಿಸಿದ್ರೆನೆ ಉದ್ಧಾರ ಆಗುತ್ತೆ ಹಾಗಾಗಿ ಇಬ್ಬರಿಗೂ ಮೋಕ್ಷ ಆಗಬೇಕಾದ್ರೆ ಒಬ್ಬರು ಒಬ್ಬರನ್ನ ಸಂತೃಪ್ತಿಗೊಳಿಸುವ ಕಾಯಕದಲ್ಲಿ ತೊಡಗುವುದು ಅನಿವಾರ್ಯ ಅದನ್ನ ನೀವು ಮಾಡ್ರಿ ಅಂತ ಚತುರ್ಮುಖ ಬ್ರಹ್ಮ ದೇವರು ಹೇಳಿದ್ರು ಇಷ್ಟಾನ್ ಓ ದೇವ ದಾಸ್ಯೋ ನೋಡಿ ಇಷ್ಟು ಚೆನ್ನಾಗಿ ಅದನ್ನು ಮಾಡಿದರೆ ಫಲ ಬರುತ್ತೆ ದೇವರು ನಿಮ್ಮ ತಂಪ್ತಿ ಪಡ್ತಾರೆ ನೀವು ಅವರನ್ನು ಸಂತೃಪ್ತಿ ಪಡಿಸ್ರಿ ಅದರಿಂದ ನಿಮಗೆ ಫಲ ಆಗುತ್ತೆ ಅಂತ ಸ್ತೋತ್ರ ಮಾಡಿದ ಸ್ತೋತ್ರ ಮಾಡಿದ ನಂತರ ಈಗ ನಿಂದೆ ಆಗುತ್ತಾರೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಇಷ್ಟಾನ್ ಭೋಗಾನ್ ಭಿ ಓ ದೇವಾ ದಾಸ್ಯಂತೆ ಯಜ್ಞ ಭಾವಿತಾ ಯಜ್ಞದ ಮೂಲಕ ದೇವತೆಗಳನ್ನು ಸಂತೃಪ್ತಿಗೊಳಿಸಿದರೆ ಅವರು ನಿಮಗೆ ಏನ್ಮಾಡ್ತಾರೆ ನಿಮಗೆ ಇಷ್ಟವಾದಂತಹದ್ದನ್ನೆಲ್ಲ ಕರುಣಿಸ್ತಾರೆ ಆದರೆ ಒಂದು ತೈ ದತ್ತಾನ್ ಅಪ್ರದಾಯ ಏಕ್ಯೋ ಯೋ ಭುಂಕ್ತೆ ತೇನ ಆದರೆ ಒಂದು ಆ ದೇವತೆಗಳು ನಿಮಗೆ ಅನ್ನ ಕೊಟ್ಟಿದ್ದಾರೆ ಅನ್ನಾದಿಗಳನ್ನು ಕೊಟ್ಟವರು ದೇವತೆಗಳು ಅವರು ಕೊಟ್ಟದ್ದನ್ನು ಅವರಿಗೆ ಮರಳಿ ಯಜ್ಞಾದಿಗಳ ಮೂಲಕ ಅವರಿಗೆ ಅದನ್ನು ತಿರುಗಿಸಬೇಕು ಯಾಕಂದ್ರೆ ನನಗೆ ಅನ್ನ ಕೊಟ್ಟವರು ಯಾರು ಮಳೆ ಬರೋದು ಇದೆಲ್ಲ ದೇವತೆಗಳಿಂದ ಅವರು ನಮಗೆ ಏನು ಕೊಟ್ಟಿದ್ದಾರೆ ಅವರಿಂದ ಬಂದದ್ದು ಅವರ ಅನುಗ್ರಹದಿಂದ ಬಂದದ್ದು ಅದು ಅವರಿಗೆ ನಾವು ಯಜ್ಞದ ಮೂಲಕ ಕೊಡದೇನೆ ಸ್ವಂತಕ್ಕೋಸ್ಕರ ಅವರಿಗೆ ಅರ್ಪಣೆ ಮಾಡದೇನೆ ನಾವೇ ಭೋಗಿಸಿದರೆ ಅವನು ಕಳ್ಳನಾಗ್ತಾನೆ ಯೋನು ಕೇತ ಅಂದ್ರೆ ದೇವತೆಗಳಿಗೆ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಯಜ್ಞದ ಮೂಲಕ ಕೊಡಬೇಕು ಯಜ್ಞ ಅಂದ್ರೆ ಏನು ದೇವತಾ ಉದ್ದೇಶದಿಂದ ಮಂತ್ರಪೂರ್ವಕವಾಗಿ ದೇವತೆಗಳಿಗೆ ಹವಿಸ್ತಿನ ತ್ಯಾಗ ದೇವತೋದ್ದೇಶ ದೇವತೆಗಳು ಉದ್ದೇಶಿಸಿಕೊಂಡು ಮಂತ್ರ ಮಂತ್ರದಿಂದ ಸಂಸ್ಕೃತವಾದ ಹವಿಸ್ಸನ್ನು ಪ್ರದಾನ ಮಾಡ ಇದು ಯಜ್ಞ ಅದು ಹಾಗಾದರೆ ಯಜ್ಞ ಮಾಡದಿದ್ದರೆ ದೇವತೆಗಳೇ ಕೊಡ್ಲಿಕ್ಕೆ ಬರೋಲ್ಲ ಕೊಡ್ಲಿಲ್ಲ ಅಂದ್ರೆ ನಾವು ಕಳ್ಳರು ದೇವತೆಗಳು ಕೊಟ್ಟದ್ದನ್ನು ದೇವತೆಗಳಿಗೆ ಅರ್ಪಣೆ ಮಾಡದೆ ತಿನ್ನೋದು ಅದು ಕಳತನ ಆಗತ್ತೆ ಅಂತ ತೇರೆಯೇ ಬಸಹ ಅವನು ಕಳ್ಳನೇ ಅವನು ಮಹಾಪಾಪಕ್ಕೆ ಒಳಗಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಳ್ಳನೂ ಕೂಡ ಏನು ಮಾಡುವುದಿಲ್ಲ ಕೊಡುವುದಿಲ್ಲ ಕೊಟ್ಟದ್ದನ್ನು ಮರಳಿ ಕೊಡೋದು ತಗೊಂಡದ್ದನ್ನು ಮರಳಿ ಕೊಡೋದಿಲ್ಲ ಅವನು ಹೇಳದೆ ಕೇಳದೆ ತಗೋತಾನೆ ನಾವು ದೇವತೆಗಳು ಹೇಳದೆ ಕೇಳದೆ ತಗೊಂಡು ಮತ್ತು ಕೊಡೋದಿಲ್ಲ ತಿಂತೇವೆ ಅಂದರೆ ಕಳ್ಳನಿಗೆ ಸಮಾನ ಹಾಗಾದರೆ ಕಳ್ಳ ಯಜ್ಞ ಮಾಡಲಿಲ್ಲ ಅಂದರೆ ಕಳ್ಳ ಅಂತ ಹೇಳಿ ಅವನು ನಿಂದೆ ಮಾಡಿದ ಹಾಗೆ ಯಜ್ಞ ಮಾಡಿದರೆ ಬೇಕಾದಾಗೆ ಅವನಿಗೆ ಒಳ್ಳೇದಾಗತ್ತೆ ಶ್ರೇಯಸ್ಸಾಗ್ತದೆ ಅಂತ ಹೇಳಿದ್ರಿಂದಾಗಿ ಅದು ಸ್ತೋತ್ರ ಮಾಡಿದಾಗ ಇಲ್ಲಂದ್ರೆ ಕಳ್ಳ ಅಂತ ಇದ್ದಾರೆ ಅಷ್ಟೇ ಅಲ್ಲ ಇನ್ನಷ್ಟು ಅದನ್ನು ವರ್ಣಿಸ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರೂ ಕೂಡ ನಾವು ಊಟ ಮಾಡಬೇಕೇ ದಿನ ಅನ್ನ ಊಟ ಮಾಡಬೇಕೋ ಪಾಪ ಊಟ ಮಾಡಬೇಕು ಹೇಳ್ತಾ ಇದ್ದಾರೆ ಅನ್ನ ಊಟ ಮಾಡುವುದು ಅಂದ್ರೆ ಪಾಪ ಊಟ ಮಾಡೋದು ವ್ಯತ್ಯಾಸ ಅನ್ನ ತಿಂದರೂ ಕೂಡ ಅನ್ನ ಊಟ ಮಾಡಿದ ಹಾಗಾಗಲ್ಲ ಅವನು ಅವನು ಪಾಪವನ್ನೇ ಊಟ ಮಾಡಿದ ಹಾಗ ಯಜ್ಞಶಿಷ್ಟಾಕೆ ನಷ್ಟಂತೋ ಮುಚ್ಚೇ ಸರ್ವಕಿಲ್ ಬಿಷೈಹಿ ದೇವತೆಗಳಿಗೆ ಹವಿಸ್ಸನ್ನು ತ್ಯಾಗ ಮಾಡಿ ಅದರಲ್ಲಿ ಉಳಿದ ಉಚ್ಚಿಷ್ಟ ಅದು ಅಮೃತ ಯಜ್ಞೋಚ್ಚಿಷ್ಟವನ್ನ ಅಮೃತ ಅಂದರ್ತದೆ ಹೀಗೆ ದೇವತೆಗಳಿಗೆ ಕೊಟ್ಟು ಉಳಿದ ಅವಶಿಷ್ಟ ಭಾಗ ಅಮೃತ ಅದನ್ನು ಮಾಡಿದರೆ ಅವನು ಎಲ್ಲ ಪಾಪ ಪರಿಹಾರ ಆಗತ್ತೆ ಆದರೆ ಅವನು ನಿಜವಾಗಿ ಕೂಡ ತನಗೋಸ್ಕರ ಅಡುಗೆ ಮಾಡಿಕೊಂಡ್ರೆ ತನಗೋಸ್ಕರ ಅಡುಗೆ ಅನ್ನೋ ಇದು ಏನೇನು ಮಾಡಿದರೂ ಕೂಡ ತನಗೋಸ್ಕರ ಅಲ್ಲಿ ಬ್ರಾಹ್ಮಣರಿಗೆ ಕೊಡಬೇಕು ದೇವತೆಗೂ ಕೊಡಬೇಕು ಪಂಚಮಹಾಯಜ್ಞ ಆಗಬೇಕು ಅಂತ ಯಾವ ಒಂದು ಉದ್ದೇಶವೂ ಇಲ್ಲದೇನೆ ತನ್ನ ದೇಹಕ್ಕೋಸ್ಕರ ಕೇವಲ ಕಾಸಿಗೆ ಸ್ವಾರ್ಥಕ್ಕೋಸ್ಕರ ಯಾರು ಊಟ ಮಾಡ್ತಾನೋ ಅವನು ಊಟ ಮಾಡುವುದನ್ನು ತಿಳ್ಕೊಳ್ಬೇಡಿ ಅವನು ಊಟ ಮಾಡುವುದಲ್ಲ ಪಾಪವನ್ನು ಅನ್ನ ಊಟ ಮಾಡುವುದಲ್ಲ ಯಾಕೆ ಗುಂಜತೇತೇ ತಗಂ ಪಾಪ ಏಪಟಂತಿ ಆತ್ಮಕಾರಣ ಅಂತ ಹೇಳ್ತಾರೆ ಯಾಕೆಂದ್ರೆ ಯಜ್ಞೋಶಿಷ್ಟ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಯಜ್ಞವನ್ನು ಮಾಡದಿದ್ದವನನ್ನು ನಿದ್ದೆ ಮಾಡಿದ್ವಿ ಆಯ್ತಾ ಯಜ್ಞ ವಿಷ್ಣು ತದಿತರ ದೇವತೆಗಳನ್ನು ಆರಾಧನೆ ಮಾಡಿ ಅದರಿಂದ ಉಳಿದ ಭಾಗವನ್ನು ಯಾರು ತಿಂತಾರೋ ಊಟ ಮಾಡ್ತಾರೋ ಸ್ವೀಕಾರ ಮಾಡ್ತಾರೋ ಅದು ಅಮೃತ ಭೋಜನ ಅಂತ ಕರೀತಾರೆ ಅದನ್ನು ಯಜ್ಞೋಚ್ಚಿಷ್ಟವಾದದ್ದು ಅಮೃತ ಅಂತ ಕರೀತಾರೆ ಅಯಾಚಿತವಾದದ್ದನ್ನು ಅಮೃತ ಅಂತ ಕರೀತಾರೆ ಹೀಗೆ ಯಜ್ಞೋಚ್ಚಿಷ್ಟವನ್ನು ತಿಂದವನು ಅಮೃತ ಭೋಜಿಯಾಗ್ತಾನೆ ಅದರಿಂದಾಗಿ ಅವನು ಪಾಪ ಊಟ ಮಾಡುವವನು ಆಗುವುದಿಲ್ಲ ಯಾಕೆಂದ್ರೆ ಅವೆಲ್ಲ ಪಾಪದಿಂದ ಬಿಡುಗಡೆ ಹೊಂದುತ್ತಾನೆ ಅಂದ್ರೆ ಅರ್ಥ ಏನು ಪಂಚಮಹಾಯಜ್ಞ ಮಾಡಬೇಕು ವೈಶ್ವದೇವಾದಿ ಯಜ್ಞ ಮಾಡಿ ಅತಿಥಿ ಯಜ್ಞ ಅದು ಉಂಟಲ್ಲ ಇದೆಲ್ಲ ಪವಿತ್ರ ಯಜ್ಞ ಮತ್ತು ಹೀಗೆ ಭೂತಯಜ್ಞ ಇತ್ಯಾದಿ ಋಷಿ ಯಜ್ಞ ದೇವಯಜ್ಞ ಈ ಎಲ್ಲ ಪಂಚಯಜ್ಞಗಳನ್ನು ಮಾಡಿ ಉಳಿದದ್ದಲ್ಲಿ ಯಾರ ಸ್ವೀಕಾರ ಮಾಡ್ತಾನೋ ಅವನಿಗೆಲ್ಲ ಪಾಪ ಪರಿಹಾರ ಆಗತ್ತೆ ಅಲ್ಲ ಎಲ್ಲ ಪಾಪ ಪಾಪ ಹೇಗೆ ಬರುತ್ತೆ ಇದ್ದಕ್ಕಿದ್ದಾಗ ಪಾಪ ಬರುತ್ತೆ ಏನು ಊಟ ಮಾಡೋನು ದೇವತೆಗಳು ಕೊಟ್ಟು ಊಟ ಮಾಡಬೇಕು ಇಲ್ಲ ಅಂದರೆ ಅವನ ಪಾಪ ಊಟ ಮಾಡ್ತಾರೆ ಅದು ಹೇಗೆ ಪಾಪ ಊಟ ಮಾಡ್ತಾರೆ ಸಂಬಂಧ ಏನು ಅಂತ ಹೇಳಿದ್ರೆ ನಾವು ಅಡಿಗೆ ಮಾಡೇ ಪತಂತಿ ಆತ್ಮಕಾರಣ ನಮಗೋಸ್ಕರವೇ ಅಡಿಗೆ ಮಾಡ್ತೇವೆ ದೇವತೆಗಳಿಗೆ ಅದನ್ನು ಅರ್ಪಣೆ ಮಾಡಬೇಕೆಂಬ ವೈಶ್ವದೇವ ಅತಿಥಿ ಯಜ್ಞ ಇತ್ಯಾದಿಗಳು ಮಾಡಬೇಕೆಂಬ ಉದ್ದೇಶ ಇರೋದಲ್ಲ ನಮ್ಮ ದೇಹಕ್ಕೋಸ್ಕರ ನಾವು ಊಟ ಮಾಡಿದರೆ ಅಲ್ಲಿ ಪಾಪ ಸಂಘಟನೆ ಯಾಕೆಂದ್ರೆ ಅಡುಗೆ ಮಾಡುವುದೇ ಒಂದ್ ದೊಡ್ಡ ಪಾಪ ಊಟ ಮಾಡುವುದೇ ಒಂದ್ ದೊಡ್ಡ ಪಾಪೈದು ಕೇಳ್ತದೆ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಎರಡೂ ಮಹಾಪಾಪವೇ ವೆಜ್ಜು ಪಾಪ ನಾನ್ ವೆಜ್ಜು ಪಾಪ ಸಸ್ಯಾಹಾರಿಗಳು ಪಾಪ ಮಾಡ್ತಾರೆ ಮಾಂಸಾರಿಗಳಂತೂ ಮಾಡೇ ಮನ ಪಾಪವೇ ಸಸ್ಯಾಹಾರಿಗಳು ಪಾಪ ನೋಡ ಸರಿಯಾಗಿ ಪಂಚಮಹಾಯಜ್ಞ ಮಾಡಿಲ್ಲ ಅಂದ್ರೆ ಪಾಪವೇ ಮಾಡೋದು ಪಾಪವನ್ನೇ ಊಟ ಮಾಡಿದವು ಹೇಗೆ ನೋಡಿ ನಮಗೆ ಯಾವಾಗಲೂ ಕೂಡ ಈ ಅಡುಗೆ ಮಾಡಿ ಊಟ ಮಾಡುವಾಗ ಏನಾಗತ್ತೆ ಅಂದ್ರೆ ಪಂಚ ಸಂಸ್ಕೃತದಲ್ಲಿ ಸೂನ ಅಂದ್ರೆ ಹಿಂಸೆ ಐದು ಹಿಂಸೆ ಮಾಡ್ತೇವೆ ನಾವು ಅಂದ್ರೆ ಅಡುಗೆ ಮಾಡುವುದಂದ್ರೆ ಐದು ಹಿಂಸೆ ಐದು ತರದ ಹಿಂಸೆ ಮಾಡ್ತೇವೆ ಅದು ಯಾವ್ದ್ರಿ ಖಂಡಿನಿಪ್ಪ ಉದ ಕುಂಭೀಟ ಮಾದಿನಿ ಗೃಹಸ್ಥಿ ಸ್ವರ್ಗಂ ನಂತ ಒಂದು ಮಾತನ್ನ ರಾಯರು ಹೇಳ್ತಾ ಇದ್ದಾರೆ ಅಂದ್ರೆ ಏನು ಗೊತ್ತುಂಟಾ ಖಂಡಿನಿ ಅಂದ್ರೆ ಏನ್ ಗೊತ್ತುಂಟ ತರಕಾರಿ ತಿರ್ಕಾರಿಯೆಲ್ಲ ಕಟ್ ಮಾಡ್ತೀರೇ ತರಕಾರಿ ಕಟ್ ಮಾಡುವಾಗ ಏನೇನು ಆಗುತ್ತೋ ಪಾಪ ಅದ್ರ ಒಳಗೆ ಇದು ಅಂತ ಸ ಇದು ಸಸ್ಯ ಸೊಪ್ಪು ಗಿಪ್ಪು ಕಟ್ಟೆ ಮಾಡುದು ಗತ್ಹಾಯ್ತದ ಪಾಪ ಅದು ಜೀವಲ್ವದು ಅದಕ್ಕೆ ಮೂಳೆ ಇಲ್ಲದೆ ಇರ್ಬೋದು ಮೂಳೆ ಇದ್ದವನ್ನ ಕಟ್ ಮಾಡಿದ್ರೆ ಮಹಾಪಾಪ ಸಳ್ಳೆಗಿಲ್ಲ ಮೂಳೆ ಕಡಿಮೆ ಇಲ್ಲ ಅದಕ್ಕೆ ಪಾಪ ಕಡಿಮೆ ಮೂಳೆ ಇದ್ದವನ್ನೂ ಕಟ್ ಮಾಡಬೇಡಿ ಅದು ಮೂಳೆ ಇಲ್ಲ ಆದ್ರೂ ಅದಕ್ಕೆ ನೋವು ಆಗುತ್ತೆ ಅಂತ ಆಗುತ್ತೆ ಸಸ್ಯಾದಿಗಳನ್ನು ಕಟ್ ಮಾಡ್ತೇವೆ ಅಂದೇಶಿ ರುಬ್ಬುವುದು ಆ ಧಾನ್ಯದಲ್ಲೆಲ್ಲ ಬೀಜದಲ್ಲಿ ಜೀವ ಇರುತ್ತೆ ಅದನ್ನು ರುಬ್ಬಿ ಬಿಟ್ಟರೆ ಏನಾಗತ್ತೆ ಕಾಳು ಗೀಳದನ್ನೆಲ್ಲ ಏನ್ ಮಾಡ್ತೀರಿ ಕಾಳು ಮೊಳಕೆ ಹೊಡತ್ತಲ್ಲಿ ನೀರಿಲ್ ಹಾಕಿದ್ರೆ ಮೊಳಕೆ ಹೊಡೆದು ಏನಾಗತ್ತೆ ಅದಕ್ಕೆ ಜೀವ ಇದೆ ಅಂತ ಅದನ್ನ ನೀವು ರುಬ್ಬಿದ್ರೆ ಏನಾಯ್ತು ಅಲ್ಲಿರ್ತಕ್ಕಂತಹ ಆ ಬೀಜದಲ್ಲಿ ಸೇರ್ಕೊಂಡ ಕಾಳಿನಲ್ಲಿ ಸೇರ್ಕೊಂಡ ಜೀವಕ್ಕೆ ಏನಾಯ್ತೋ ಹಿಂಸೆ ಆಯ್ತೋ ಬೇಸಿನಿ ಚುಲ್ಲಿ ಒಲೆ ಮೇಲೆ ಇರ್ತೀರಲ್ಲ ಬೆಂಕಿ ಹತ್ತು ಆದ್ರೇನೆ ಆಯ್ತು ಚುಲ್ಲಿ ಅಂದ್ರೆ ಅದ್ರಿ ಅಗ್ನಿ ಕಾಯಿ ಇದು ಮಾಡಿದಾಗ ಬೇಯಿಸ್ತೀರಿ ಆಗ ಅಲ್ಲಿ ಹಿಂಸೆ ಆಗತ್ತೆ ಉದಕುಂಬಿ ನೀವು ನೀರಿನನ್ನು ಶೇಖರಣೆ ಮಾಡಿದ್ರೆ ಸಾಕು ಜಲದಲ್ಲಿ ನೀರು ಶೇಖರಣೆ ಮಾಡಿ ಏನು ಮಾಡ್ತೀರಿ ಅದನ್ನು ಕೃಷಿ ಮಾಡ್ತೀರಿ ಅಲ್ಲಿ ಸತ್ತೋಗ್ತಾರೆ ಅದನ್ನು ಕುರಿತೀರಿ ಆಗ ಜೀವ ರಾಜ್ಯ ಎಷ್ಟೋ ತಿಂತಾಗತ್ತೆ ಆಯ್ತಾ ಅದೊಂದು ಮತ್ತೇನ್ರಿ ಮಾರ್ದಿನಿ ತೊಳಿತೀರಲ್ರಿ ಅಯ್ಯೋ ಸೊಪ್ಪು ತೊಳಿತೀರಿ ಎಲ್ಲ ಎಲ್ಲ ತೊಳಿತೀರಿ ತೊಳೆಯುವಾಗ ಎಷ್ಟೋ ಚಿತ್ರರು ಸತ್ತೋಗ್ತಾರೆ ಹೀಗೆ ಐದು ತರದ ಮನುಷ್ಯನಿಗೆ ಗೃಹಸ್ಥರಿಗೆ ಐದು ತರದಿಂದ ಹಿಂಸ ಪಾಪ ಬರುತ್ತೆ ಆದರೆ ಇಂತಹ ಪಾಪ ಹಾಗೆ ಉಳ್ಕೊಂಡ್ರೆ ಅವನು ಸ್ವರ್ಗಕ್ಕೆ ಹೋಗಲ್ಲ ಹಾಗಾದರೆ ಪಾಪ ಬಾಯಸ್ತಿತ್ತಕ್ಕೋಸ್ಕರ ಪಂಚಸೂನ ಪ್ರಾಯಸ್ತಿತ್ತ ಪಂಚಮಹಾಯಜ್ಞವನ್ನ ಮಾಡಿದ್ರೆ ಪಾಪ ಹೇಳ್ ಪಾಪವನ್ನೇ ಊಟ ಮಾಡಿದ ಕೇವಲಾಘೋ ಭವತಿ ಕೇವಲ ಚೆನ್ನಾಗಿದೆ ಕೇವಲಾದೋ ಭವತಿ ಅಂದ್ರೆ ತನಗೋಸ್ಕರವೇ ಊಟ ಮಾಡು ಅನ್ನುವಂತ ಅರ್ಥ ದೇವರಿಗೋಸ್ಕರ ಅಡುಗೆ ಮಾಡೋದೇ ಇಲ್ಲ ಅಂದ ಏಕಾದಶ್ ಊಟ ಮಾಡ್ತಾನಂದ್ರೆ ಅಡಿಗೆ ಮಾಡ್ತಾನಂದ್ರೆ ಅರ್ಥ ಏನು ತನಗೋಸ್ಕರ ಮತ್ತೆ ಯಾರಿಗೆ ಪಂಚಮಹಾಯಜ್ಞ ಇಲ್ಲ ಯಜ್ಞ ಇಲ್ಲ ಏನಿಲ್ಲ ಅಂತ ಹಾಗಾಗಿ ಅವನು ಪಾಠ ಮಾಡುದು ಅವರು ಅನ್ನವನ್ನು ಊಟ ಮಾಡುವುದಲ್ಲ ಪಾಪವನ್ನೇ ಊಟ ಮಾಡುದು ಯಾಕೆಂದ್ರೆ ಆಚಾರ್ಯಕ್ಕೆ ಹೇಳಿದರು ಅಂದಿನ ಅಂದವು ಅನ್ನವು ಅಂದಿ ಮಾಂಸವು ಮೂರು ಲೋಕದಲ್ಲಿ ಎಷ್ಟು ಪಾಪಗಳಿದೋ ಆ ದಿವಸ ಅನ್ನದಲ್ಲಿ ಬಂದು ಕೂತ್ಕೊಂಡಿರ್ತಾವೆ ಊಟ ಮಾಡುವ ಅನ್ನಲ್ಲ ಪಾಪ ಬಂದೆ ಅಂದ್ರೆ ಅದು ಆ ದಿವಸ ಅವನು ತನಗೋಸ್ಕರವೇ ಅಡುಗೆ ಮಾಡ್ಕೊಳ್ಳೋದೇ ಇದನ್ನ ಬೇರೆಯವರಿಗೋಸ್ಕರ ಅಲ್ಲ ಯಾವ ಯಜ್ಞ ಉದ್ದೇಶ ಏನು ಇರುವುದಿಲ್ಲ ಅವರು ಸರಿ ರೀ ಬಹಳ ಹಾಗಾಗಿ ನಾವು ಪಂಚಮಹಾಯಜ್ಞ ಮಾಡಿ ನಾವು ಊಟ ಮಾಡಬೇಕು ಇಲ್ಲಂದ್ರೆ ಪಂಚ ಸೂನ ಪಂಚವಿಧವಾದ ಹಿಂಸೆಯ ಪಾಪ ಇರ್ತದೆ ಅದನ್ನೇ ನಾವು ಊಟ ಮಾಡ್ತೇವೆ ಅದನ್ನು ಅನುಭವಿಸಬೇಕಾಗತ್ತೆ ಅದಕ್ಕೋಸ್ಕರ ಅಂತಹ ಕೆಲಸ ಮಾಡಬೇಡಿ ಹಾಗಾದ್ರೆ ಯಜ್ಞ ಮಾಡದೇ ಇದ್ದವನು ಏನಾಗ್ತದೆ ಅಂತ ಹೇಳಿಬಿಟ್ರೆ ಸ್ವಾರ್ಥಕ್ಕೋಸ್ಕರ ಅಡುಗೆ ಮಾಡಿದರೆ ಅಗ ನಿಮಿತ್ತಮೇವ ಪಾಪಕ್ಕೆ ನಿಮಿತ್ತವಾದದ್ದನ್ನೇ ಊಟ ಮಾಡಿದಾಗ ಅಗಮುಂಜದೆ ಅಂದರೆ ಪಾಪಕ್ಕೆ ಕಾರಣ ಆಗತ್ತೆ ಆ ಅನ್ನ ಆ ಅನ್ನ ಅವನ ಪಾಪಕ್ಕೆ ಕಾರಣ ಆಗ ಆ ಅನ್ನ ಊಟವನ್ನು ಪಾಪ ಬರದು ಪಾಪ ಬರುವಂತ ಯಜ್ಞೋತ್ಸಿಷ್ಟವಾಗಿ ಊಟ ಮಾಡಿದರೆ ಪಾಪ ಬರೋದು ಅಂತ ಇಷ್ಟು ಹೇಳ್ತಾ ಇದ್ದೇವೆ ಹಾಗಾದರೆ ಇಷ್ಟು ಹೇಳಿದ್ದ ನಂತರ ಅಂದರೆ ಈಗ ಈಗ ಏನಾಯಿತು ಫಲ ಅಂದರೆ ದೇವತೆಗಳು ಹಿಂದಿನವರೆಲ್ಲ ಮಾಡಿದ್ದಾರೆ ಅಂತಾಯ್ತು ಹಾಗಾದ್ರೆ ಹಿಂದಿನವರೆಲ್ಲ ಮಾಡಿದ್ದಾರೆ ಬಹಳ ಮಂದಿ ಮಾಡಿದ್ದಾರೆ ಅದು ಪುರಾಕಲ್ಪ ಮತ್ತೆ ಬ್ರಹ್ಮದೇವರು ಅವರಿಗೆ ಉಪದೇಶ ಮಾಡಿದರು ಅವರನ್ನು ಸ್ತೋತ್ರ ಮಾಡಿದರು ಅದ ನಂತರ ಮಾನ್ಯಂದ್ರೆ ಪಾಪ ಬರುತ್ತೆ ಅಂತ ಹೇಳಿದರು ಸ್ತುತಿ ನಿಂದ ಮತ್ತೆ ಹಿಂದೆ ಮಾಡಿದ್ದು ಎಲ್ಲ ಹೇಳುವ ಮೂಲಕ ನಾವು ಅವಶ್ಯವಾಗಿ ಯಜ್ಞವನ್ನು ಮಾಡಬೇಕು ಅಂತ ತೀರ್ಮಾನ ಆಯಿತು ಈವಾಗ ಕರ್ಮ ಯಾಕೆ ಮಾಡಬೇಕು ನಾವು ನಮ್ಮ ನಮ್ಮ ವರ್ಣಾಶ್ರಮ ಉಚಿತವಾದ ಕರ್ಮವನ್ನು ಮಾಡಬೇಕು ಎಂಬುದನ್ನು ಮಾಡುವವರನ್ನು ಸ್ತುತಿ ಮಾಡುವ ಮೂಲಕ ಮಾಡಬೇಕಿದ್ದವರನ್ನು ನಿಂದೆ ಮಾಡುವ ಮೂಲಕ ಮಾಡುವವರಿಗೆ ಆ ಕರ್ಮ ಎಂದು ಕಾಮದೇನು ಅಂತ ಹೇಳುವ ಮೂಲಕ ಇದು ಚತುರ್ಮುಖ ಬ್ರಹ್ಮದೇವರೇ ವ್ಯವಸ್ಥೆ ಮಾಡಿದ್ದು ಅಂತ ಹೇಳುವ ಮೂಲಕ ಇಷ್ಟು ವ್ಯವಸ್ಥೆ ಚತುರ್ಮುಖ ಬ್ರಹ್ಮದೇವರು ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಅನುಸರಿಸಬೇಕು ಎಂಬ ಒಂದು ನಮಗೆ ಅಭಿರುಚಿ ಉಂಟಾಗತ್ತೆ ಹೀಗೆ ಕರ್ತವ್ಯ ಎಂಬ ಭಾವನೆ ಹುಟ್ಟಿಸುವ ರೀತಿಯಲ್ಲಿ ಸ್ತುತಿನಿಂದಾದಿಗಳ ಮೂಲಕ ಕರ್ತವ್ಯವನ್ನು ಮಾಡಿದ ಭಗವಂತ ಈಗ ಜಗಜ್ಚಕ್ರ ನಾವು ಪ್ರವರ್ತಕರಾಗಬೇಕು ಜಗತ್ ಚಕ್ರದ ಚಾಲಕರಾಗಬೇಕು ಜಗತ್ ಚಕ್ರವನ್ನು ಬಂದ್ ಮಾಡುವಾಗ ಅದರ ಚಾಲಕರಾಗಬೇಕು ಈ ದೃಷ್ಟಿಯಿಂದಲೂ ನಮ್ಮ ಯಜ್ಞವನ್ನ ಕರ್ತವ್ಯ ಕರ್ಮವನ್ನು ಅವಶ್ಯ ಮಾಡಬೇಕು ಇಲ್ಲಂದ್ರೆ ಜಗತ್ ಚಕ್ರ ಬಂದಾಗಿಬಿಡತ್ತೆ ಯಾರಾದರೂ ತಮ್ಮ ತಮ್ಮ ವರ್ಣಕ್ಕೆ ಅಶ್ರಮಿತವಾದ ಕರ್ಮ ಯಜ್ಞವನ್ನು ಮಾಡಿಲ್ಲ ಅಂದ್ರೆ ಜಗತ್ ಚಕ್ರ ಅದು ಚಲನ ಆಗುವುದಿಲ್ಲ ಬಂದ್ ಅದನ್ನು ಬಂದ್ ಮಾಡಿದರೆ ನಿಮಗೆ ಅನರ್ಥ ಆಗುತ್ತೆ ಅದಕ್ಕೋಸ್ಕರ ಯಜ್ಞ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೂರು ಶ್ಲೋಕದಿಂದ ಅದನ್ನು ಹೇಳ್ತಾರೆ ಬಹಳ ಚೆನ್ನಾಗಿ ಅದನ್ನು ಬಹಳ ನಿರೂಪಣೆ ಮಾಡ್ತಾ ಇದ್ದಾರೆ ನೋಡ್ರಿ ಈ ಜಗಚ್ಚಕ್ರ ಹೇಗಿರುತ್ತೆ ಒಂದಾದ ಮೇಲೆ ಒಂದು ನಮಗೆ ಮೊದಲು ಈ ಒಂದು ಒಂದಾದ್ರ ಮೇಲೆ ಒಂದು ಪರಂಪರೆಯನ್ನು ಹೇಳ್ತಾರೆ ಈ ಚಕ್ರ ಅಂದ್ರೆ ಒಂದಾದ್ರ ಮೇಲೆ ಒಂದಿರುತ್ತೆ ಮೊದಲು ಅನ್ನ ಇದ್ರೂ ತಾನೇ ಪ್ರಜೆಗಳ ಉತ್ಪತ್ತಿ ಬೆಳವಣಿಗೆಯಲ್ಲ ಅನ್ನ ಭವಂತಿ ಭೂತಾನಿ ಅಂತ ಹೇಳ್ತಾರೆ ಅನ್ನ ತಿಂದರೆ ಅದು ರೇತಸ್ಸಾಗಿ ರೇತೋದ್ದಾರ ಎಲ್ಲ ಪ್ರಜೆಗಳು ಉತ್ಪತ್ತಿ ಆಗ್ತದೆ ಹಾಗಾಗಿ ಪ್ರಜೆ ಉತ್ಪತ್ತಿ ಆಗಬೇಕಾದ್ರೆ ಪ್ರಾಣಿಗಳು ಉತ್ಪತ್ತಿ ಆಗಬೇಕಾದ್ರೆ ಅನ್ನಬೇಕು ಅನ್ನವು ರಥೋರೂಪದಲ್ಲಿ ವಿಕಾರ ಆದಾಗ ಅದರಿಂದ ಪ್ರಜೆಗಳು ಉತ್ಪತ್ತಿ ಆಗತ್ತೆ ಹಾಗಾಗಿ ಅನ್ನ ಮುಖ್ಯ ಅನ್ನದಿಂದರೆ ಈ ಜಗತ್ತಿನ ಬೆಳವಣಿಗೆ ಸೃಷ್ಟಿ ಅದು ವಿಕಾಸ ಆಗ್ತಾ ಹೋಗ್ತದೆ ಇಲ್ಲಂದ್ರೆ ಆಗೋದಿಲ್ಲ ಹೌದು ಅನ್ನಬೇಕು ಅನ್ನದಿಂದ ಪ್ರಜೆಗಳು ಉತ್ಪತ್ತಿ ಆಗ್ತಾರೆ ಅವರ ಬೆಳವಣಿಗೆ ಆಗತ್ತೆ ಅವರ ಚಟುವಟಿಕೆ ಆಗುತ್ತೆ ಸರಿ ಅನ್ನ ಹೇಗೆ ಉಂಟಾಗತ್ತೆ ಪರ್ಜನ್ಯಾತ್ ಅನ್ನೋ ಸಂಭವ ಪರ್ಜನ್ಯ ಅಂದರೆ ಏನು ಪರ್ಜನ್ಯ ಎಂಬ ಶಬ್ದಕ್ಕೆ ಅರ್ಥ ಮಾಡಿದ್ದಾರೆ ಆದಿತ್ಯ ಅಂತ ಅರ್ಥ ಮಾಡಿದ್ದಾರೆ ಮೇಘಚಕ್ರಕ್ಕೆ ಅಭಿಮಾನಿ ಆದಿತ್ಯ ಎರಡು ಅರ್ಥ ಮಾಡಿದ್ದಾರೆ ಅಲ್ಲಿ ಪರ್ಜನ್ಯಾಯ ಅಂದರೆ ಆದಿತ್ಯ ಆದಿತ್ಯ ಯಜ್ಞಾತ್ ಪರ್ಜನ್ಯೋದ್ಭವ ಅಂತ ಅಂದ್ರೆ ಅವನು ಪರ್ಜನ್ಯ ಅಂದರೆ ಆದಿತ್ಯ ಸೂರ್ಯ ಅವರಿಂದಾಗಿ ಅವರ ಮನೆ ಬರ್ತಾನೆ ಮಳೆಯಿಂದಾಗಿ ಏನಾಗತ್ತೆ ಅನ್ನದ ಉತ್ಪತ್ತಿ ಆ ಹಾಗಾಗಿ ಪರ್ಜನ್ಯ ಅಂದರೆ ಆದಿತ್ಯ ಆದಿತ್ಯನಿಂದಾಗಿ ಮಳೆ ಬಂದು ಅನ್ನದ ಉತ್ಪ ಮಳೆಯಿಂದಾಗಿ ಬೆಳೆ ಬೆಳೆಯಿಂದಾಗಿ ಧಾನ್ಯ ಅನ್ನ ಹೀಗಿದೆ ಸರಿ ಸರಿ ರೀ ಅಂದರೆ ಆಗ ಒಂದು ಪ್ರಶ್ನೆ ಬರುತ್ತೆ ಪರ್ಜನ್ಯ ಎಂದರೆ ಅವನು ಮೇಘಚಕ್ರದ ಅಭಿಮಾನಿ ಸೂರ್ಯ ಈ ಮೋಡಗಳ ಸಮುದಾಯಕ್ಕೆ ಅಭಿಮಾನಿ ಆದಿತ್ಯ ಅವನಿಂದಾಗಿ ಮಳೆ ಬಂದು ಬೆಳೆ ಬಂದು ಅನ್ನ ಉತ್ಪತ್ತಿ ಆಗತ್ತೆ ಆದರೆ ಆ ಮೇಘಚಕ್ರದ ಅಭಿಮಾನಿ ಪರ್ಜನ್ಯ ಅನಿಸ್ಕೊಂಡವನು ಅವನಿಂದಾಗಿ ಮಳೆ ಬಂದು ಅನ್ನ ಉತ್ಪತ್ತಿ ಆಗತ್ತೆ ಆದರೆ ಆ ಪರ್ಜನ್ಯ ಇದ್ದಾನಲ್ಲ ಆ ಮೇಘಚಕ್ರದ ಅಭಿಮಾನಿ ದೇವತೆ ಆದಿತ್ಯ ಅವನು ಯಾವುದರಿಂದ ಅವನು ಯಾವುದರಿಂದ ಅವನಿಗೆ ಬಲದ ಉಪಚಯ ಆಗತ್ತೆ ಅಂತ ಹೇಳಿದ್ರೆ ಯಜ್ಞ ಯಜ್ಞ ಅಂದರೆ ಯಾವುದು ಆದ್ಯಾದಿ ಹವಿ ಯಜಮಾನ ಕೊಟ್ಟಿರ್ತಕ್ಕಂತಹ ಆದ್ಯಾದಿ ಹವಿಷ್ಣಿನಿಂದ ಅದನ್ನು ಭೋಜನೆ ಮಾಡಿದಾಗ ಆದಿತ್ಯನಿಗೆ ಬಲಾದಿಗಳು ಉಪಚಯ ಆಗುತ್ತೆ ವಸ್ತು ದಷ್ಟು ಮೇಘಚಕ್ರದ ಅಭಿಮಾನಿ ದೇವತೆ ಹುಟ್ಟುವುದಿಲ್ಲ ಅವರಿಗೆ ಬಲಾದಿಗಳ ಉಪಚಯ ವಿಕಾಸ ಆಗತ್ತೆ ಇಷ್ಟು ಆಗತ್ಯ ಅಂತ ಹೇಳಿದ್ದಾರೆ ಅಥವಾ ಹೀಗೆ ಮಾಡಬೇಕು ಆದಿತ್ಯನಿಂದ ಯಜ್ಞಾಭವತಿ ಪರ್ಜನ್ಯ ಎಂಬುದಕ್ಕೆ ಒಂದರ್ಥ ಯಜ್ಞ ಆಹುತಿ ಆದಿಗಳನ್ನು ಕೊಟ್ಟಾಗ ಮೋಡದ ಸಮುದಾಯದ ಅಭಿಮಾನಿಯಾದ ಆದಿತ್ಯ ಅವನು ಒಳ್ಳೆ ಬಲದಿಂದ ಉಪಚಿತನಾಗ್ತಾನೆ ಬಲದ ವಿಕಾಸ ಅವನಲ್ಲಿ ಉಂಟಾನೆ ಅವನು ವಿಕಾಸ ಆದ್ರೇ ಅವನು ಮಳೆ ಅವನಿಂದಾಗಿ ಮಳೆ ಬರುತ್ತದೆ ಮಳೆ ಬಂದ್ರೇನೆ ಬೆಳೆ ಬೆಳೆಯಿಂದ ಅನ್ನ ಅನ್ನದಿಂದ ಪ್ರಜೆಗಳ ಉತ್ಪತ್ತಿ ವಿಕಾಸ ಪ್ರವೃತ್ತಿ ಇಷ್ಟು ಹೇಳಿದ್ರು ಇನ್ನೊಂದು ಅಭಿಪ್ರಾಯ ಹೇಳ್ತಾರೆ ಈಗ ಯಜ್ಞ ಭವತಿ ಪರ್ಜನ್ಯ ಅಂದರೆ ಆ ರೀತಿ ಯಜ್ಞದಿಂದ ಹುಟ್ಟುವುದಿಲ್ಲ ಹುಡ್ತಾನೆ ಎಂಬುದಕ್ಕೆ ಬೇರೆ ಅರ್ಥ ಮಾಡಬೇಕು ಆ ಮೋಡಚಕ್ಕೆ ಮೋಡದ ಸಮುದಾಯ ಅಭಿಮಾನಿಯಾದ ಆದಿತ್ಯ ಅವನು ಬಲದಿಂದ ಬೆಳವಣಿಗೆಯನ್ನು ಪಡಿತಾನೆ ಅಂತ ಹುಟ್ಟುತ್ತಾನೆ ಅಂತ ಅರ್ಥ ಮಾಡುವುದಲ್ಲ ಅಥವಾ ಮುಖ್ಯವಾಗಿಯೇ ಯಜ್ಞಾಧಪತಿ ಪರ್ಜನ್ಯ ಎಂದು ಹುಟ್ಟುತ್ತಾನೆ ಹುಟ್ಟುದು ಅಂತ ಅರ್ಥ ಮಾಡಿದಾಗ ಅಲ್ಲಿ ಪ್ರಜನ್ಯ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಆದಿತ್ಯನಿಂದ ನಿಯಂತ್ರಣಕ್ಕೆ ಒಳಪಡುವ ಮೋಡಗಳ ಸಮುದಾಯ ಅಷ್ಟೇ ಅರ್ಥ ಮಾಡುತ್ತೆ ಅದು ಹುಟ್ಟತೆ ಮಳೆ ಯಜ್ಞ ಮಾಡಿದಾಗ ಮಳೆ ಆಗುತ್ತೆ ಹಾಗಾಗಿ ಮೋಡ ಚಕ್ರ ವೃಷ್ಟಿಯನ್ನು ಅಂದ್ರೆ ಮಳೆಯನ್ನು ಸುರಿಸು ಆ ಮೋಡಗಳು ಕ್ರಿಯೇಟ್ ಆಗುದು ಉತ್ಪತ್ತಿ ಆಗುವುದು ಯಜ್ಞದೀಯ ಯಜ್ಞ ಭವತಿ ಪರ್ಜನ್ಯ ಅಲ್ರೀ ಆ ಮೂಲದಕ್ಕೆ ಪರ್ಜನ್ಯ ಅಂತ ಯಾಕೆ ಆ ಕ ಕಾರಣ ಏನಂದ್ರೆ ನೋಡಿ ಪರ್ಜನ್ಯ ಪರಜನನಾಥ್ ಪರ್ಜನ್ಯ ಪರ ಜನನಾಥ ಪರ್ಜನ್ಯ ಪರ ಬೇರೆಯವರ ಸಸ್ಯ ಪರಜನ್ಯ ಅಂದ್ರೆ ಪರ ಜನನಾಥ ಪರ್ಜನ್ಯ ಪರ ಅಂದ್ರೆ ಸಸ್ಯಾದಿಗಳು ಸಸ್ಯಾದಿಗಳು ಉತ್ಪತ್ತಿ ಯಾವುದೇ ಯಾವುದರಿಂದ ಮೋಡಗಳಿಂದ ತಾನೆ ಮೋಡಗಳಿಂದ ಮಳೆ ಸುರಿದ್ರೆ ತಾನೆ ಸಸ್ಯಾದಿಗಳು ಉತ್ಪತ್ತಿ ಆಗದೆ ಪರಸಸ್ಯಾದೇ ಜನನಾಥ ಪರ್ಜನ್ಯ ಮೇಘಸಂತತಿ ಪರಸಸ್ಯಾದೆ ಅಂತ ಉಂಟು ಸ್ವಲ್ಪ ಇಲ್ಲಿ ಯಾರೋ ಒಬ್ಬರು ಯಜ್ಞ ಮಾಡ್ತಾರೆ ಯಜ್ಞ ಮಾಡಿದರೆ ಯಾವುದೋ ಒಂದು ಊರಿನಲ್ಲಿ ಮಳೆ ಬರುತ್ತೆ ಫಸ್ಟ್ ಕ್ಲಾಸ್ ಆಗಿ ಮಳೆ ಬರುತ್ತೆ ಯಜ್ಞ ಮಾಡಿದನ ಸಸ್ಯವೂ ಹುಟ್ಟುತ್ತೆ ಯಜ್ಞ ಮಾಡಿದ ಮರಕಿಯನ ಸಸ್ಯವೂ ಅಲ್ಲಿ ಹುಟ್ಟುತ್ತೆ ಅಲ್ಲಿ ಯಜ್ಞ ಮಾಡಿದವನಿಗೆ ಮಾತ್ರ ಅವನ ಸಸ್ಯ ಮಾತ್ರ ಬೆಳೆಯುವುದಲ್ಲ ಯಜ್ಞ ಯಾರೂ ಮಾಡಿಲ್ಲ ಅವರ ಸಸ್ಯದ ಅಭಿವೃದ್ಧಿಗೂ ಯಾವುದು ಕಾರಣವಾಗುತ್ತೆ ಮೂಢಚಕ್ರ ಮೋಡದ ಸಮುದಾಯ ಕಾರಣವಾಗ ಅದಕ್ಕೆ ಹೇಳಿದ್ದು ಪರಸಸ್ಯೇಹೇ ಪರ್ಜನ್ಯ ಪರಸಸ್ಯ ಜನ ಇನ್ನೊಬ್ಬರ ಸಸ್ಯಾದಿಗಳ ಅಭಿವೃದ್ಧಿಗೆ ಕಾರಣವಾಗತ್ತೆ ಹುಟ್ಟಿಗೆ ಕಾರಣ ಆಗತ್ತೆ ಅದಕ್ಕೆ ಮೋಡವನ್ನ ಪರ್ಜನ್ಯ ಪರಜನನಾಥ್ ಪರ್ಜನ್ಯ ಪರ್ಜನ್ಯ ಅಂದ್ರೆ ಪರಜನನಾಥ್ ಇನ್ನೊಬ್ಬರ ಸಸ್ಯಾದಿಗಳನ್ನ ಹುಟ್ಟಿಸ್ತದೆ ಅಂತ ಹಾಗಾದ್ರೆ ನೋಡ್ರಿ ಅದು ನಿಮ್ಗೆ ಯಾರು ಹೇಳಿದ್ದು ಯಜ್ಞ ಮಾಡಿದರೆ ಮಳೆ ಬರುತ್ತೆ ಸುಮ್ಮನೆ ಸುಮ್ಮನೆ ಹೇಳ್ತೀರಾ ನಮಗಂತೂ ಗೊತ್ತಾಗಲ್ಲ ನೀವು ಯಜ್ಞ ಮಾಡಿದ್ರಿಂದಾಗಿ ಮಳೆ ಬಂತು ಅಂತ ಹೇಳಿದ್ರೆ ನನಾಗಲ್ಲ ನಾವು ಒಪ್ಪಲ್ಲ ಅದು ಕಣ್ಣಿ ತಾಣದಲ್ಲ ಯಜ್ಞ ಮಾಡಿದ್ರೆ ಮಳೆ ಬರೋದು ಅಂದರೆ ಸಂಬಂಧ ಏನು ಅದಕ್ಕೆ ಶಾಸ್ತ್ರ ಹೇಳುತ್ತೆ ಒಪ್ಕೊಳ್ಬೇಕು ಯಾಕೆಂದರೆ ಅಗ್ನೋ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಂ ಉಪತಿಷ್ಠತೆ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಹ ಅಂತ ಒಂದು ಮಾತಿದೆ ಏನಂದರೆ ಅಗ್ನಿಯಲ್ಲಿ ಮಂತ್ರಪೂತವಾಗಿ ದೇವತೋದ್ದೇಶ ಆಹುತಿಯನ್ನು ಹಾಕಿದಾಗ ಅದು ಆದಿತ್ಯನನ್ನು ಅದು ಮುಚ್ಚುತ್ತೆ ಆದಿತ್ಯ ಅದನ್ನು ಸ್ವೀಕಾರ ಮಾಡಿದಾಗ ಅವನೇನು ಮಾಡ್ತಾನೆ ಮೋಡ ಚಕ್ರವನ್ನು ಮೋಡ ಮಂಡಲವನ್ನು ಮೋಢ ಸಮುದಾಯವನ್ನು ಸೃಷ್ಟಿ ಮಾಡ್ತಾನೆ ವೃಷ್ಟೇರನ್ನಂ ವೃಷ್ಟಿಯಿಂದಾಗ ಏನಾಗತ್ತೆ ಮಳೆ ಬಂದು ಅನ್ನ ಹೀಗೆ ಸ್ಪಷ್ಟವಾಗಿ ಅಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದಕ್ಕೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ ಏನು ಮಾತು ಬರ್ತದೆ ಅಂದರೆ ಈ ಹೊಗೆ ಒಂದು ಮಾತು ಹೇಳ್ತಾರೆ ಧೂಮ ಈ ಧೂಮದಿಂದ ಮೂರಿದೆ ಕಟ್ಟಿಗೆ ಹೊಗೆ ಮತ್ತು ಬೆಂಕಿ ಮರಕ್ಕಿಂತ ಅಪಗೆ ಅಂತ ಹೇಳ್ತಾರೆ ಯಾಕೆ ಹೊಗೆಯಿಂದಾಗಿ ಏನಾಗುತ್ತೆ ಅಂದ್ರೆ ಅದು ಸೀದ ಹೊಗೆ ಎಂಬುದು ಏನಾಗುತ್ತೆ ಯಜ್ಞದಲ್ಲಿ ನಾವು ಆಹುತಿ ಕೊಟ್ಟು ಅದರಿಂದ ಹೊಗೆ ಬರುತ್ತಲ್ಲ ಆ ಹೊಗೆ ಮೇಘರೂ ಕೋಡಾಗುತ್ತೆ ಹೊಗೆಯೇ ಮೋಡಾದು ಆ ಮೋಡದಿಂದ ಏನಾಗತ್ತೆ ಮಳೆ ಬರುತ್ತೆ ಮರದಿಂದ ಮಳೆಯಿಂದ ಮರ ಆಗುತ್ತೆ ಮರ ಮಟ್ಟ ಬರುತ್ತೆ ಹಾಗಾಗಿ ಮರ ಮರಕ್ಕಿಂತ ಹೊಗೆ ಶ್ರೇಷ್ಠ ಹೊಗೆಗಿಂತ ಯಾವುದು ಶ್ರೇಷ್ಠ ಹೊಗೆಯಲ್ಲಿ ಹೋಗ ಮಾಡಿದ್ರೆ ಏನಾಗತ್ತೀ ಹೊಗೆಯಲ್ಲಿ ಹೋಮ ಮಾಡಿದ್ರೆ ಏನಾಗುತ್ತೆ ಏನಾಗತ್ತೆ ನೀರಿನಲ್ಲಿ ಹೋಮ ಮಾಡಿದ್ರೆ ಏನೂ ಇಲ್ಲ ಆದರೆ ಅಗ್ನಿಯಲ್ಲಿ ಅಂದರೆ ವೇದ ಮಂತ್ರದಿಂದ ಸಂಸ್ಕೃತವಾದ ತ್ರೈಮಯಿ ತ್ರೈಮಯ ವೇದಿಂದ ವೇದ ಮಂತ್ರದಿಂದ ಸಂಸ್ಕೃತವಾದ ಅಗ್ನಿಯಲ್ಲಿ ನೀವು ಯಜ್ಞ ಮಾಡಿದ್ರೆ ಏನಾಗತ್ತೆ ಆ ಅಗ್ನಿ ಏನು ಮಾಡುತ್ತೆ ನಮಗೆ ಏನು ಮಾಡುತ್ತೆ ದೇವತೆಗಳ ಪ್ರತ್ಯಕ್ಷ ಆಗತ್ತೆ ಆ ಹುದ್ದೆ ತೊಗೊಳ್ಳಿಕ್ಕೆ ಬಂದ್ಬಿಡ್ತಾರೆ ಬಗೆಯಲ್ಲಿ ನೀವು ಯಜ್ಞ ಮಾಡಿದ್ರೆ ಆಗೋದಿಲ್ಲ ಬರಲ್ಲ ದೇವತೆಗಳು ಬರಲ್ಲ ಹಾಗಾದರೆ ನಮಗೆ ದೇವತಾ ದರ್ಶನ ಆಗಿ ಅವರು ನಮಗೆ ಪ್ರಸನ್ನನಾಗಿ ಏನಾದರೂ ಫಲವನ್ನು ಕೊಡಬೇಕಾದ್ರೆ ನಮಗೆ ಬೆಂಕಿ ಬೇಕು ಬಗೆ ಇಟ್ಕೊಂಡ್ರೆ ಆಗಲ್ಲ ಬೆಂಕಿ ಹತ್ರ ಹೌದು ಆದರೆ ಯಜ್ಞ ಮಂತ್ರದಿಂದ ಅಲ್ಲ ವೇದ ಮಂತ್ರದಿಂದ ಸಂಸ್ಕೃತವಾದ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ದೇವತೆಗಳು ದರ್ಶನ ಆಗುತ್ತೆ ಹಾಗಾಗಿ ವೈದಿಕ ಅಗ್ನಿ ಏನಿದೆ ಹೊಗೆಗಿಂತ ವೈದಿಕ ಅಗ್ನಿ ಶ್ರೇಷ್ಠ ದೇವತಾ ದರ್ಶನ ಆಗತ್ತೆ ಅವರು ಬಲ ಹಾಗಿದೆಯೇ ಹಾಗಾಗಿ ತಮೋಗುಣಕ್ಕಿಂತ ಯಾವುದು ಶ್ರೇಷ್ಠ ರಜೋಗುಣ ಶ್ರೇಷ್ಠ ಹೊಗೆಯಂತೆ ತಮೋಗುಣ ಅಂದು ಮರಮಟ್ಟಿದ್ದಾಗ ಪೂರ್ತಿ ಪ್ರತಿಬಂಧಕ ಆಗುತ್ತೆ ತಮೋಗುಣ ಯಾವುದು ಪೂರ್ತಿ ಜ್ಞಾನಬಾರದಂತೆ ಸಂಪೂರ್ಣ ಪ್ರತಿಬಂಧಕ ಅದು ಮರ ಬಾಗಿಲು ಹಾಕಿಗಟ್ಟೆ ಒಳಗಿದ್ದ ಪ್ರಕಾಶ ನಮಗೇನು ಬರಲ್ಲ ಹಾಗೆಯಂತೆ ತಮೋಗುಣ ಆ ಬಾಗಿಲಿದ್ದಾಗ ಪೂರ್ತಿ ಪ್ರಕಾಶ ಬಾರದಂತೆ ತಲುಪಿ ಅದಕ್ಕಿಂತ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಈಗ ಹೊಗೆ ಪೂರ್ಣ ಪ್ರಮಾಣದ ನಮಗೆ ಆವರಿಸಿದರೆ ಯಾಕಂದ್ರೆ ಹೋಮ ಮಾಡ್ತಾ ಇರ್ತೇವೆ ಸುತ್ತಲೂ ಹೊಗೆ ಇರುತ್ತೆ ಸ್ವಲ್ಪ ಸ್ವಲ್ಪ ಒಳಗಿರೋ ಬೆಂಕಿ ಕಾಣುತ್ತೆ ನಮಗೆ ಪೂರ್ತಿ ಆ ಬಾಗಿಲು ಹಾಕಿದಾಗ ಹೇಗೆ ಅದು ಪೂರ್ಣಿ ಕಾಣೋದಿಲ್ಲ ಹಾಗಾಗುವುದಿಲ್ಲ ಅಷ್ಟು ಜ್ಞಾನಕ್ಕೆ ಪ್ರತಿಬಂಧಕ ಅಲ್ಲ ಯಾವುದು ರಜೋ ಬರಬಹುದು ಆದ್ರಿಂದ ಹಬ್ಬುತ್ತೆ ಹೊಗೆ ಹಬ್ಬುವಂತೆ ರಜೋಗ ನಮ್ಮನ್ನು ಹಬ್ಬಿಸಿ ನಾನು ಆ ಕಾರ್ಯದಲ್ಲಿ ಅದಕ್ಕಿಂತ ಯಾವುದು ಶ್ರೇಷ್ಠ ಯಾಕೆಂದ್ರೆ ಅದು ಮಳೆ ಬರುತ್ತೆ ಹೊಗೆ ಯಾಕೆ ಶ್ರೇಷ್ಠ ಅಂದ್ರೆ ಧೂಮದ ಅಗ್ನಿ ಧೂಮದ ಹೊಗೆ ಅಂದ್ರೆ ಹೋಮದ ಹೊಗೆ ಹೋಮದ ಹೊಗೆಯಿಂದ ಏನಾಯ್ತು ಏನ್ ಬಂತು ಮಳೆ ಬರುತ್ತೆ ಬೆಳೆ ಬರುತ್ತೆ ಆದ್ರೆ ದೇವತಾ ದರ್ಶನ ಆಗ್ಬೇಕಲ್ಲ ನಮಗೆ ನಮ್ಗೆ ಊಟ ಸಿಕ್ಕಿದ್ರೆ ಸಾಲದು ನಮಗೆ ದೇವತಾ ದರ್ಶನ ಆಗಿ ನಮಗೆ ಉದ್ಧಾರ ಆಗ್ಬೇಕಾದ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಮಗೇನ್ ಬೇಕು ಹೊಗೆಂತ ದೊಡ್ಡದು ಯಾವ್ದು ಅದಕ್ಕೆ ಅದು ಶ್ರೇಷ್ಠ ಅಂದರೆ ಯಾಕೆ ಹೇಳಿದೆ ಅಂದರೆ ಆ ಹೋಮ ಮಾಡಿದಾಗ ಹೋಮದ ಬಗೆ ಅದು ಏನಾಗತ್ತೆ ಮೋಡಾಗತ್ತೆ ಮೋಡದಿಂದ ಮಳೆ ಬರುತ್ತೆ ಎಂಬ ಮಾತು ಭಾಗವತದಲ್ಲಿ ಬಂದಿದೆ ಅದು ಧೂಮರೂಪ ಧೂಮರೂಪದ ಮೇಘವಾಗಿರುತ್ತೆ ಅದು ಮೋಡಾಗತ್ತೆ ಮೋಡ ಆದರೂ ಅಲ್ಲ ಅದಕ್ಕೆ ಯಜ್ಞ ಮಾಡಬೇಕಂತ ಹೇಳಿ ಅದು ವೈಜ್ಞಾನಿಕವಾಗಿ ನೋಡಬೇಕು ಅಂತೂ ಹೇಳ್ತಾರೆ ಈಗ ಸರಿ ಈಗ ಎಲ್ಲಿ ಆಯ್ತು ಈಗ ಈಗ ನೋಡ್ರಿ ಹಾಗಾದರೆ ಯಜ್ಞ ಮಾಡ್ಬೇಕಂತ ಯಜ್ಞ ಮಾಡಿದೆ ಯಜ್ಞದಿಂದ ಸಂತುಷ್ಟನಾದ ಮೋಡ ಚಕ್ರದ ಅಭಿಮಾನಿ ದೇವತೆ ಸೂರ್ಯ ಮೋಡವನ್ನು ಏನ್ಮಾಡ್ತಾನೆ ಏನ್ಮಾಡ್ತಾನೆ ಮೋಡವನ್ನು ಸೃಷ್ಟಿ ಮಾಡ್ತಾನೆ ಅಲ್ವಾ ಹೌದಲ್ಲ ಮೋಡವನ್ನು ಅವನು ಸೃಷ್ಟಿ ಮಾಡ್ತಾನೆ ಮೋಡದಿಂದಾಗಿ ಮಳೆ ಬರುತ್ತೆ ಅಂತ ಹೇಳಿದೆ ಆದರೆ ಆ ಯಜ್ಞ ಮಾಡಬೇಕಾದ್ರೆ ಏನ್ ಬೇಕು ದೇವತೋದ್ದೇಶ ಹವಿಸ್ತಾ ಇದ್ದು ಯಜ್ಞ ಅದನ್ನು ಮಾಡಿದರೆ ಸೂರ್ಯ ಅವನು ಸಂತುಷ್ಟನಾಗಿ ಮೋಡ ಚಕ್ರವನ್ನ ಸೃಷ್ಟಿ ಮಾಡ್ತಾನೆ ಅದೇ ಪ್ರಜನ್ಯ ಅದರಿಂದಾಗಿ ಮಳೆ ಬರುತ್ತೆ ಮಳೆಯಿಂದಾಗಿ ಬೆಳೆ ಬೆಳೆಯಿಂದಾಗಿ ಆಹಾರ ವೇತಸ್ಸು ಅದರಿಂದಾಗಿ ಪ್ರಜೆಗಳ ಉತ್ಪತ್ತಿ ಮತ್ತೆ ಅವರು ಒಳ್ಳೆ ಅನ್ನ ಊಟ ಮಾಡಿದ್ರೆ ಎಲ್ಲ ಚಟುವಟಿಕೆ ಚೆನ್ನಾಗಿರುತ್ತೆ ಅವರು ಆದ್ರೆ ಈ ಯಜ್ಞಕ್ಕೆ ಯಾವುದು ಕಾರಣ ಅಂದರೆ ಕರ್ಮ ಕರ್ಮ ಮಾಡಿ ಯಜ್ಞ ಕರ್ಮ ಸಮದ್ಭವ ನಾವು ಏನು ಕೈಕಟ್ಟಿ ಕುತ್ಕೊಂಡ್ರೆ ಯಾಕೆಂದ್ರೆ ದೇವತೋದ್ದೇತನ ಹವಿತ್ಯಾಗ ಮಾಡೋ ರೂಪ ಯಜ್ಞದಲ್ಲಿ ಅನೇಕ ಅಂಗಕ್ರಿಯಗಳಿವೆ ಅಂಗಕರ್ಮಗಳು ಅದನ್ನು ಮಾಡಿಲ್ಲ ಅಂದರೆ ನಾವು ಯಜ್ಞ ಮಾಡಲಿಕ್ಕೆ ಆಗಲ್ಲ ದೇವತೋದ್ದೇತನ ಹವಿತ್ಯಾಗ ಮಾಡಬೇಕಾದ್ರೆ ಎಷ್ಟಿದೆ ಮಂತ್ರವನ್ನು ನಾವು ಕಲಿಬೇಕು ಮತ್ತೆ ವೃತ್ತಿಗಳನ್ನು ಸಂಪಾದನೆ ಮಾಡಬೇಕು ವೇದಿಕೆ ನಿರ್ಮಾಣ ಆಗಬೇಕು ಎಷ್ಟು ಎಷ್ಟೆಲ್ಲ ಸಿದ್ಧತೆ ನಡೆಸಬೇಕು ಕರ್ಮ ಕಲಾಪಗಳನ್ನು ಮಾಡಿಲ್ಲ ಅಂದರೆ ದೇವತೆ ಅವಿತ್ಯಾಗ ಮಾಡಲಿಕ್ಕೆ ಆಗೋಲ್ಲ ಹಾಗಾದ್ರೆ ಯಜ್ಞ ಆಗುವುದು ಕರ್ಮ ಕರ್ಮ ಆಗುವುದು ಯಾವುದ್ರಿಂದ ಯಜ್ಞಕ್ಕೆ ಅಂಗವಾದ ಕರ್ಮಗಳು ಇವತ್ತು ನಮಗೆ ಯಜ್ಞಕ್ಕೆ ಅಂಗವಾದ ಕರ್ಮ ನಾವು ಮಾಡಲ್ಲ ಬೇರೆ ಮಾಡ್ತೇವಾ ನಾವು ಯಜ್ಞಕ್ಕೆ ಅಂಗವಾದ ಕರ್ಮ ಮಾಡಲ್ಲ ಹೊಟ್ಟೆ ತುಂಬಿಸ್ಲಿಕ್ಕೆ ಏನ್ ಬೇಕು ಅಷ್ಟೇ ಮಾಡ್ತಾ ಇದ್ದೇವೆ ಇದೇ ಎರವಟ್ಟಾದ ಯಾಕೆ ಈ ದೇವರನ್ನ ಹತ್ರ ನಾವು ಹೊರಗಿನ ಬಾಹ್ಯ ಪ್ರಪಂಚ ಯಜ್ಞ ವಿಮುಖವಾದ ಕರ್ಮ ಮಾಡ್ತೇವೆ ಯಜ್ಞಕ್ಕೆ ಪೂರಕವಾದ ಕರ್ಮ ನಾವು ಮಾಡುವುದಿಲ್ಲಲ್ಲ ಯಾಕೆ ಎಷ್ಟು ಮಂದಿ ಇರ್ತೇವೆ ಯಜ್ಞ ವಿಮುಖವಾದ ಕರ್ಮವೇ ನಡೀತದೆ ನಮ್ಮಲ್ಲಿ ಯಜ್ಞಕ್ಕೆ ಉಪಯುಕ್ತವಾದ ಕರ್ಮವೇ ಮಾಡ್ತಾ ಇಲ್ಲ ಬಹಳ ವಿರಳ ವಿರಳ ವಿರಳ ಯಾಕೆ ಅಂದ್ರೆ ಕರ್ಮ ಮಾಡಿಸೋ ಯಾರಯ್ಯ ಬ್ರಹ್ಮ ಕರ್ಮ ಬ್ರಹ್ಮೋದ್ಭವಿದ್ದಿ ಪರಮಾತ್ಮ ಗುಣಪೂರ್ಣನಾದ ಪರಮಾತ್ಮ ಕರ್ಮ ಮಾಡ್ತಾನೆ ಆಯಿತು ಅವನಿಲ್ವಾ ಪರಮಾತ್ಮ ಇಲ್ವಾ ಮಾಡಿಸುವುದಿದ್ದರೆ ಯಾಕೆ ಮಾಡಿಸೋದಿಲ್ಲ ಅವನು ಕರ್ಮ ಯಾವಾಗಲೂ ಪರಮಾತ್ಮನಿಂದ ಆಗತ್ತೆ ಅಂದ್ರೆ ಅವನು ಇದ್ದಾನಲ್ಲ ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿ ಇದ್ದಾನಲ್ಲ ಅವನಿಗೆ ಏನ್ ಧಾರಿ ವಾಸ್ತವಿಕೆ ಉತ್ತರ ಪಡೆ ಪ್ರಶ್ನೆ ಬರುತ್ತ ಇಲ್ಲ ಎಲ್ಲರ ಅಂತರ್ಯಾಮಾನ ಇಲ್ಲ ವಾರ್ಷಿಕ ಏನ್ ಧಾರಿ ಬಾರ್ತಿ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲರಿ ಬ್ರಹ್ಮ ಅಕ್ಷರ ಸಮದ್ಭವ ನಿಮಗೆ ಪರಮಾತ್ಮ ನಿಮ್ಮ ಹತ್ರ ಯಜ್ಞಕ್ಕೆ ಉಪಯೋಗ ಕರ್ಮ ಮಾಡಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಇದ್ರೆ ಸಾವು ಇದ್ದಾನೆ ಅಂತ ತಿಳ್ಕೊಳ್ಳುವುದು ಮುಖ್ಯ ಇದ್ದಾನೆ ಅಂತ ಅವನು ಯಾಕಂದ್ರೆ ಅವನು ವ್ಯಕ್ತರಾಗುವುದು ಬೆಳಕಿಗೆ ಬರುವುದು ನಿಮ್ಮ ಜ್ಞಾನಕ್ಕೆ ಗೋಚರಾಗುವುದು ಅಕ್ಷರದಿಂದ ಅಕ್ಷರ ಅಂದರೆ ವೇದದಿಂದ ವೇದಿಂದ ಚೆನ್ನಾಗಿ ನೀವು ದೇವರನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಪ್ರಸನ್ನನಾಗಿ ಯಜ್ಞಕ್ಕೆ ಉಪಯೋಗವನ್ನು ಕರ್ಮ ಮಾಡುತ್ತಾರೆ ನಾವು ದೇವರನ್ನ ಯ ಅಕ್ಷರದ ಮೂಲಕ ಅಂದ್ರೆ ವೇದಾಕ್ಷರದ ಮೂಲಕ ಅವನನ್ನು ನಾವು ನಮಗೆ ಅವನು ವ್ಯಕ್ತನಾಗಬೇಕು ಹುಟ್ಟಬೇಕಂದ್ರೆ ಅವನು ಪ್ರಕಾಶಕ್ಕೆ ಬರಬೇಕು ಯಾಕಂದ್ರೆ ಔಪನಿಷದ ಪುರುಷ ಶಾಸ್ತ್ರದಿಂದ ಮಾತ್ರ ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ವೇದದಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ವೇದಿಂದ ಬ್ರಹ್ಮ ಪರಮಾತ್ಮ ನನಗೆ ವ್ಯಕ್ತನಾದ್ರೆ ಪ್ರಕಟನಾದ್ರೆ ಕಾಣಿಸಿಕೊಂಡ್ರೆ ಅವನು ಬೆಳಕಿಗೆ ಬಂದ್ರೆ ಅದರಿಂದ ಪ್ರಸನ್ನನಾದ ಪರಮಾತ್ಮ ನನ್ನಿಂದ ಯಜ್ಞಕ್ಕೆ ಬೇಕಾದ ಕರ್ಮವನ್ನು ಮಾಡಿಸ್ತಾನೆ ಇಲ್ಲಾಂದ್ರೆ ಯಜ್ಞಕ್ಕೆ ಯೂಕವಾದ ಕರ್ಮವನ್ನೇ ಮಾಡಿಸಿಬಿಡ್ತಾನೆ ಹಾಗಾಗಿ ದೇವರನ್ನು ಮಾತ್ರ ಒಳ್ಳೆ ಕರ್ಮ ಮಾಡಿಸ್ಬೇಕಾದ್ರೆ ಅವನನ್ನು ನಾವು ಶಾಸ್ತ್ರದ ಮೂಲಕ ವೇದಶಾಸ್ತ್ರದ ಮೂಲಕ ಅವನನ್ನು ನಾವು ತಿಳ್ಕೊಳ್ಬೇಕು ಶಾಸ್ತ್ರದ ಮೂಲಕ ಅವನು ನಮಗೆ ಬೆಳಕಿಗೆ ಬಂದರೆ ಪ್ರಕಾಶಕ್ಕೆ ಬಂದರೆ ನಾವು ಅವನನ್ನು ತಿಳ್ಕೊಂಡು ಬಿಟ್ಟರೆ ಅದರಿಂದ ಪ್ರಸನ್ನನಾಗಿ ನಮಗೆ ಸತ್ಕರ್ಮವನ್ನು ನಮ್ಮಿಂದ ಮಾಡಿಸಿ ನಮ್ಮಿಂದ ಯಜ್ಞ ಆಗುವಂತೆ ಭಗವಂತ ನೋಡ್ಕೊಳ್ತಾನೆ ಓಹೋ ಸರಿ ಹಾಗೆ ಏನಾಯ್ತು ಗೊತ್ತುಂಟ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತ ಹಾಗಾಗಿ ಆ ಸರ್ವ ಕಡೆಯಲ್ಲಿಯೂ ಇರ್ತಕ್ಕಂಥ ಆ ಭಗವಂತ ನಿತ್ಯದಲ್ಲಿಯೂ ಕೂಡ ಎಲ್ಲಿ ಇದ್ದಾನೆ ಯಜ್ಞದಲ್ಲೇನೆ ಇದ್ದಾನೆ ಅಂತ ತಿಳ್ಕೊಳ್ಬೇಕಾದದ್ದು ಸರಿ ಹಾಗರೆ ಸರಿ ಈಗ ದೇವರನ್ನು ವ್ಯಕ್ತಪಡಿಸುವುದು ಯಾವುದು ವೇದಾಕ್ಷರ ವೇದಾಕ್ಷರದಿಂದ ದೇವರು ಪ್ರಕಟನಾದರೆ ಅವನು ವ್ಯಕ್ತನಾದರೆ ವ್ಯಕ್ತನಾದ ಪರಮಾತ್ಮ ನಮಗೆ ಪ್ರಕಾಶಿತನಾದ ಪರಮಾತ್ಮ ನಮ್ಮಿಂದ ಕರ್ಮ ಮಾಡ್ತಾನೆ ಕರ್ಮ ಮಾಡಿಸಿದ್ರೇನೆ ಯಜ್ಞ ಆಗತ್ತೆ ಯಜ್ಞ ಮಾಡಿದ್ರೇನೆ ಮೋಢಚಕ್ರ ಉಂಟಾಗುತ್ತೆ ಮೋಡ ಚಕ್ರದಿಂದ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಕಾಳು ಕಾಳಿನಿಂದ ಪ್ರೇತಸ್ಸು ಪ್ರೇತಸ್ಸಿನಿಂದ ಪ್ರಜೆಗಳ ಉತ್ಪತ್ತಿ ಮತ್ತೆ ಅದೇ ಅನ್ನದಿಂದ ಅವರ ಚಟುವಟಿಕೆ ಅಂತಹ ಪರಮಾತ್ಮನನ್ನು ವ್ಯಕ್ತಪಡಿಸುವುದು ವೇದ ಆ ವೇದವನ್ನು ವ್ಯಕ್ತಪಡಿಸುವವರು ಯಾರು ವೇದವನ್ನು ಬೆಳಕಿಗೆ ತರುವವರು ಯಾರು ಭೂತಗಳೇ ವೇದವನ್ನು ಉಚ್ಚಾರಣೆ ಮಾಡಿದ ತಾನೆ ನಮ್ಮ ವೇದಾಕ್ಷರಗಳು ವ್ಯಕ್ತವಾಗ್ತದೆ ವೇದಾಕ್ಷರವನ್ನು ವ್ಯಕ್ತಗೊಳಿಸುವವರು ಯಾರು ಜೀವರಾಶಿಗಳು ಮತ್ತೆ ಭೂತಗಳೇ ಭೂತಗಳು ಅಂದ್ರೆ ಬ್ರಾಹ್ಮಣಾದಿ ಭೂತಗಳು ಅವರು ಬದುಕಿದ್ರೇನೆ ಅವರು ವೇದಾಕ್ಷರವನ್ನು ಬೆಳಕಿಗೆ ತಟ್ಟಾರೆ ವೇದಾಕ್ಷರ ಬೆಳಕಿಗೆ ಬಂದ್ರೆ ಅದರಿಂದಾಗಿ ಪರಮಾತ್ಮ ಬೆಳಕಿಗೆ ಬರ್ತಾನೆ ಪರಮಾತ್ಮ ಬೆಳಕಿಗೆ ಬಂದರೆ ನಮ್ಮನ್ನು ಬೆಳಗಿಸ್ತಾನೆ ಸತ್ಕರ್ಮದಿಂದ ಸತ್ಕರ್ಮದಿಂದ ನಾವು ಬೆಳಗಿದ್ರೆ ಯಜ್ಞ ಉಂಟಾಗತ್ತೆ ಯಜ್ಞದಿಂದಾಗಿ ಮಳೆಯಿಂದಾಗಿ ಮತ್ತೆ ಬೆಳೆ ಬೆಳೆಯಿಂದಾಗಿ ಬೇಳೆ ಅದರಿಂದಾಗಿ ಮತ್ತೆ ಪ್ರಜೆಗಳು ರೇತಸ್ನಿಂದ ಪ್ರಜೆಗಳು ಹಾಗಾದ್ರೆ ಎಲ್ಲಿ ಬಂತು ಇದು ಈಗ ಮುಖ್ಯವಾಗಿ ಎಲ್ಲಿಂದ ಬಂದಿದೆ ಅದಕ್ಕೆ ಲಿಂಕ್ ಕೊಡಬೇಕಿಗೆ ನಾವು ನಮ್ಮ ಮೇಲೆ ಅದು ಅವಲಂಬಿತವಾಗಿದೆ ಜೀವರಾಶಿಗಳು ಸರಿ ಇರ್ಬೇಕು ಬ್ರಾಹ್ಮಣಾದಿ ಜೀವರಾಶಿಗಳಿದ್ರೇನೆ ಅವರು ಬದುಕಿದ್ರೆ ಅವರು ಹುಟ್ಟಿದ್ರೇನೆ ವೇದಾಕ್ಷರದ ಅಭಿವ್ಯಕ್ತಿ ವೇದಾಕ್ಷರ ವ್ಯಕ್ತವಾದರೆ ಆ ಅಕ್ಷರದ ಮೂಲಕ ಪರಮಾತ್ಮನ ಅಭಿವ್ಯಕ್ತಿ ಪರಮಾತ್ಮ ವೇದದಿಂದ ನಮ್ಮನ್ನು ಚೆನ್ನಾಗಿ ನಮಗೆ ಪ್ರಕಟನಾದ್ರೇನೆ ಸಂತುಷ್ಟರಾದ ಪರಮಾತ್ಮ ನಮ್ಮಿಂದ ಕರ್ಮ ಮಾಡ್ತಾನೆ ಯಜ್ಞಾಂಗ ಕರ್ಮ ಮಾಡ್ತಾನೆ ಯಜ್ಞಾಂಗ ಕರ್ಮ ಆದ್ರೇನೆ ದೇವತಾ ಉದ್ದೇಶನ ಹವಿತ್ಯಾಗರೂಪ ಯಜ್ಞ ನಮ್ಮನ್ನು ನಡೆದಿದೆ ಆ ಯಜ್ಞದಿಂದಲೇ ದೇವತೆಗೂ ಸಂತುಷ್ಟರಾಗಿ ಮೋಡ ಚಕ್ರ ಸೃಷ್ಟಿರ್ತಾರೆ ಮೋಡದಿಂದ ಮಳೆ ಮಳೆಯಿಂದ ಬೆಳೆ ಬೇಳೆ ಬೇಳೆಯಿಂದ ಮತ್ತು ಯಥ ಪ್ರಕಾರ ಜೀವನ ಹೀಗೆ ಇದು ಜಗಚ್ಚಕ್ರ ಹೀಗಿದೆ ಇವತ್ತು ನಮ್ಮ ಹಾಗಾಗಿ ನಾವು ಎಲ್ಲಿಯಾದರೂ ನಮ್ಮ ಕರ್ಮವನ್ನು ಮಾಡಿಲ್ಲ ಅಂದರೆ ಒಬ್ಬ ತನ್ನ ವರ್ಣಕ್ಕೆ ಆಶ್ರಮಕ್ಕೆ ಉಪಯುಕ್ತವಾದ ಯಜ್ಞಕ್ಕೆ ಪೂರಕವಾದ ಕರ್ಮವನ್ನು ಒಬ್ಬ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡಂದ್ರೆ ಏನು ಹೇಳಿದ ಹೇಳಿ ಯಜ್ಞ ಇಲ್ಲ ಯಜ್ಞ ಇಲ್ಲಾಂದ್ರೆ ಏನಿಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂದರೆ ಇಲ್ಲ ಬೆಳೆ ಇಲ್ಲ ಬೇಳೆ ಇಲ್ಲ ಬೇಳೆ ಇಲ್ಲ ಮನುಷ್ಯನ ಹುಟ್ಟೆ ಬ್ರಾಹ್ಮಣಾದಿ ಜೀವರಾಶಿಗಳಿಲ್ಲ ಬ್ರಾಹ್ಮಣಾದಿ ಜೀವರಾಶಿಗಳಿಲ್ಲ ಅಂದ್ರೆ ಮತ್ತೆ ಬಂದಾಯ್ತು ಅದೇ ಬಂದಾಯ್ತು ಹಾಗಾಗಿ ಬ್ರಾಹ್ಮಣಾದಿ ಜೀವರಾಶಿಗಳನ್ನು ಬಂದ್ ಮಾಡಿದಾಗ ಜಗತ್ತೆ ಬ್ರಾಹ್ಮಣಾದಿ ಜೀವರಾಶಿ ಇದ್ರೆ ಅದೇ ಅಕ್ಷರ ವ್ಯಕ್ತವಾಗ ಅಕ್ಷರ ವ್ಯಕ್ತ ಆದ್ರೆ ಬ್ರಹ್ಮ ವ್ಯಕ್ತನಾಗ್ತಾನೆ ಬ್ರಹ್ಮ ವ್ಯಕ್ತರಾದ್ರೆ ಕರ್ಮ ಕರ್ಮ ಉಂಟಾಗತ್ತೆ ಕರ್ಮದಿಂದ ಯಜ್ಞ ಉಂಟಾಗುತ್ತೆ ಮತ್ತೆ ಪಡೆಯದ ಯಜ್ಞ ಎಲ್ಲಿಯಾದರೂ ಅವತವರ ಯಜ್ಞಕ್ಕೆ ಪೂರಕವಾದ ಯಜ್ಞಾಂಗವಾದ ಕರ್ತವ್ಯ ಕರ್ಮನ್ನು ಒಬ್ಬ ಬಂದ್ ಮಾಡಿದಂತೆ ಅವನ ಪ್ರಜಗಳನ್ನೇ ಬಂದ್ ಮಾಡಿದಾಗ ಸತಾಪಿ ವಿಶ್ವ ಹಂತತ್ವ ನರಕೇ ಸ್ವಚ್ಛತೆ ಧ್ವಂ ಅವನ ಮಹಾಪಾತಿ ವಿಶ್ವ ವಿಶ್ವವನ್ನೇ ಕೊಂದವರು ಅವನಕದಲ್ಲಿ ಬೀಳುದು ಗ್ಯಾರಂಟಿ ಅಂತ ಇದರ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ವರ್ತಿತಂ ಕರ್ಮ ಅಲ್ಲಿ ಆದರೆ ಪರಮಾತ್ಮ ಯಜ್ಞದಿಂದ ವ್ಯಕ್ತನಾಗ್ತಾನೆ ಆದ್ರಿಂದಾಗಿ ಸರ್ವಗತನಾದ ಪರಮಾತ್ಮ ಯಜ್ಞದಲ್ಲಿ ಮುಖ್ಯವಾಗಿ ಪ್ರತಿಷ್ಠಿತನಾಗಿದ್ದಾನೆ ಹಾಗಾಗಿ ಅಂದ್ರೆ ಅರ್ಥ ಏನು ಭಗವಂತ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಯಜ್ಞಾನುಷ್ಠಾನದಿಂದ ಅಲ್ಲಿ ಈ ಜಗಚ್ಚಕ್ರ ಪ್ರವೃತ್ತಿ ಆದರೆ ಅವನು ಎಲ್ಲ ಜೀವರಾಶಿಗಳ ಸ್ಥಿತಿಗೆ ನಿಮಿತ್ತನಾಗಿ ಸುಕೃತ ನಿಮ್ಮ ಅಭಿವ್ಯಕ್ತಿ ರೀತಿ ನಿಮಿತ್ಯಂತೆ ಸುಕೃತ ಭವನಿ ಎರಡು ರೀತಿಯಾಗಿ ಆಯ್ತಿವಾಗ ಅಂದ್ರೆ ನಮಗೆ ನಾವು ನಮ್ಮ ನಮ್ಮ ಕರ್ತವ್ಯ ಕರ್ಮದಿಂದ ಮೂಲಕ ಯಜ್ಞಾನುಷ್ಠಾನ ಮಾಡಿದ್ರೆ ಜಗಚ್ಚಕ್ರ ಪ್ರವೃತ್ತಿ ಆಗುತ್ತೆ ಹಾಗೆ ಈ ಜೀವರಾಶಿಗಳ ಬದುಕಿಗೆ ನಾವು ಕಾರಣರಾಗ್ತೇವೆ ನಮ್ಮ ನಮ್ಮ ಕರ್ಮವನ್ನು ನಾವು ಮಾಡಿದ್ರೆ ಯಜ್ಞ ಯಜ್ಞದಿಂದ ಮಳೆ ಮಳೆಯಿಂದ ಬೆಳೆ ಜೀವರಾಶಿಗಳು ಬದುಕುತ್ತಾರೆ ಜೀವರಾಶಿಗಳು ಬದುಕಿಸಿದ ಪುಣ್ಯ ನಮಗೆ ಬರುತ್ತೆ ಒಂದು ಮತ್ತೆ ಇನ್ನೊಂದೇನು ಪುಣ್ಯ ಬರುತ್ತೆ ಈ ಬ್ರಾಹ್ಮಣರನ್ನ ಬದುಕಿದ್ರೆ ಏನಾಗುತ್ತೆ ಸರಿಯಾದ್ರಾಮ ಬದುಕಿದ್ರೆ ಏನಾಗತ್ತೆ ಅವರು ಶಾಸ್ತ್ರವನ್ನು ಪ್ರವಚನ ಮಾಡ್ತಾರೆ ಅದರಿಂದಾಗಿ ಪರಮಾತ್ಮ ವ್ಯಕ್ತನಾಗ್ತಾರೆ ಪರಮಾತ್ಮನನ್ನು ಜಗತ್ತಿನಲ್ಲಿ ಪ್ರಕಟಪಡಿಸಿದ ಪುಣ್ಯ ಯಾರಿಗೆ ಬರುತ್ತಿರಿ ಪರೋಕ್ಷ ವಾಚ್ಯ ಎಪ್ಪ ದೊಡ್ಡ ದೊಡ್ಡ ಆಚಾರ್ಯರು ಹೇಳಿದ್ರು ಕೂಡ ಅವರ ಆಚಾರರ ಮೂಲಕ ಭಗವಂತ ಪ್ರವಚನದ ಮೂಲಕ ವ್ಯಕ್ತನಾದರೂ ಕೂಡ ಆ ಆಚಾರ ನೆಚ್ಚಗಿರುವಂತೆ ನೋಡಿಕೊಂಡು ಯಾರೋ ಅವರಿಗೂ ಭಗವಂತನನ್ನು ಪ್ರಕಟ ಮಾಡಿದ ಒಂದು ಪುಣ್ಯ ಬರುತ್ತೆ ಬದುಕಿಸಿದ ಪುಣ್ಯ ದೇವರನ್ನು ಪ್ರಕಟಪಡಿಸಿದ ಪುಣ್ಯ ಎರಡು ತರದ ಪುಣ್ಯ ಬರುತ್ತೆ ಅದಕ್ಕೋಸ್ಕರ ಯಜ್ಞ ಬಹಳ ಮುಖ್ಯ ಅದಕ್ಕೋಸ್ಕರ ಯಜ್ಞಾಂಗವಾದ ಕರ್ತವ್ಯ ಕಲಾಪಗಳು ಅತ್ಯಾವರ್ಚಕ ಮಾಡಿದರೆ ಎರಡು ತರದ ಪುಣ್ಯ ಜಗತ್ತನ್ನು ಬೆಳಗಿಸಿದ ಪುಣ್ಯ ದೇವರನ್ನು ಬೆಳಕಿಗೆ ತಂದ ಪುಣ್ಯ ಮಾಡಿಲ್ಲ ಅಂದ್ರೆ ಅದೋ ಗತಿ ಜಗಚ್ಚಕ್ರನ್ನು ಬಂದ್ ಮಾಡಿದ ಜಗತ್ತನ್ನೇ ನಾಶ ಮಾಡಿದ ಪುಣ್ಯ ಪಾಪ ಅವನನ್ನು ಕಾಡುತ್ತೆ ಅದಕ್ಕೋಸ್ಕರ ಅವಶ್ಯ ಕರ್ತವ್ಯ ಅಂತ ಇಷ್ಟು ಚೆನ್ನಾಗಿ ಪರಮಾತ್ಮ ಏನು ಪ್ರವರ್ತಿ ತಂ ಚಕ್ರ ಈ ಜಗತ್ತಕ್ರ ನಾನು ವರ್ತ ಹಿಂದಿನ ಪರಂಪರೆಯಲ್ಲೆಲ್ಲ ಈ ಜಗತ್ತಕ್ರ ಪ್ರವರ್ತಿತವಾಗಿದೆ ಅದನ್ನು ಯಾರು ಏನು ಮಾಡುವುದಿಲ್ಲ ಅವನು ಅದನ್ನ ತಿರುಗಿಸ್ಲಿಕ್ಕೆ ಆ ತಾನು ನಾನು ವರ್ತಿ ಕರ್ಮ ನಗಿಸ್ತಾ ಇರಬೇಕು ಮಾರುವುದಿಲ್ಲ ಅದನ್ನ ಅವನು ವಿಶ್ವಕ್ಕೆ ವಿಶ್ವ ಜಗತ್ತಕ್ರದಲ್ಲಿ ಅಂತರ್ಭಾವ ಆಗಿದೆ ಕರ್ಮ ಮಾಡಲಿ ಜಗತ್ತಕ್ರವೇ ಆದರೆ ಜಗತ್ತಕ್ರ ನಾಶ ಮಾಡೋದ್ರಿಂದಾಗಿ ಅವನ ವಿಶ್ವ ಅವನು ಅಘಾಯು ಹೂ ಪೂರ್ತಿ ಆಯುಷ್ಯ ಪಾಪ ನಿಮಿತ್ತವಾಗಿ ಇರುತ್ತೆ ಪಾಪಕ್ಕೆ ನಿಮಿತ್ತ ಆಗತ್ತೆ ಅವನು ಬದುಕುವುದು ಅವನ ಆಯುಷ್ಯ ಇಡೀ ಪಾಪಕ್ಕೆ ನಿಮಿತ್ತ ಆಗತ್ತೆ ಅದ ನಿಮಿತ್ತ ಆಯುಷ್ ಪಾಪಕ್ಕೆ ಸಾಧನವಾಗತ್ತೆ ಅವನ ಆಯುಷ್ಯ ಅಂದ್ರೆ ಅವನು ಬದುಕುವುದು ಪಾಪಕ್ಕೆ ಸಾಧನವಾಗತ್ತೆ ಅಧ ಜೋರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ ಅವನು ಬದುಕುವುದು ಪಾಪಕ್ಕೆ ಸಾಧನವಾಗತ್ತೆ ವಿನಃ ಪುಣ್ಯಕ್ಕೆ ಸಾಧನವಾಗುವುದಿಲ್ಲ ಯಾವ ಅವನು ಬದುಕಿದ್ರು ವ್ಯರ್ಥವಾಗಿ ಬದುಕುತ್ತಾರೆ ಅಂತ ಅರ್ಥ ಮಾಡ್ಕೋ ಅಘಾಯು ಹು ಇಂದ್ರಿಯಾರಾಮ ಅವನಿಗೆ ಈ ರಾಮ ಬೇಡ ಇಂದ್ರಿಯಾರಾಮ ಬೇಡ ಅಂದ್ರೆ ಏನರ್ತರಿ ಇಂದ್ರಿಯಾರಾಮ ಇಂದ್ರಿಯ ವಿಷಯದಲ್ಲೇ ಆಸಕ್ತನಾಗಿ ಯಾವ ಯಜ್ಞಕ್ಕೆ ಪೂರಕವಾದ ಕರ್ಮ ಮಾಡ್ತೇನೆ ಇರ್ತಾನಲ್ಲ ಅವನ ಬದುಕು ಮಹಾಭಯಾನಕವಾದದ್ದು ಅಂತ ಪರಮಾತ್ಮ ಹೇಳಿದ ಇಲ್ಲಿ ಒಂದು ಪ್ರಶ್ನೆ ಇದು ಗ್ರಹಸ್ಥರು ಅವರಿಗೆ ದೇವತೋದ್ದೇಶನ ಹರಿಶ್ಚಾಗ ಮಾಡುವ ಅಧಿಕಾರ ಇದೆ ಗೃಹಸ್ಥರಿಗೆ ಅವ್ರು ಮಾಡುದು ಸನ್ಯಾಸಿಗಳಿಗಿದೆಯಾ ಬ್ರಹ್ಮಚಾರಿಗಳಿಗಿದೆಯಾ ಅವ್ರೇನು ಕರ್ಮ ಮಾಡಬೇಕು ಏನ್ರಿ ಯಜ್ಞ ದಾನ ತಪಸ್ಸು ಏನ್ರಿ ಯಜ್ಞ ಮಾಡುದು ದಾನ ಮಾಡುದು ತಪಸ್ಸು ಮಾಡುದು ಬ್ರಾಹ್ಮಣ ಗೃಹಸ್ಥರಿಗೆ ಅದು ಇನ್ನೊಂದು ಮಾಡುದು ಇವರು ಯಜ್ಞ ಮಾಡುದು ಇವರು ದಾನ ಮಾಡುದು ಮತ್ತೆ ತಪಸ್ಸು ಮಾಡುದು ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯ ಅಂತ ಹೇಳಿದ್ದಾರೆ ಸರಿ ಗೃಹಸ್ಥರಿಗಿದೆ ಸನ್ಯಾಸಿಗಿಲ್ಲ ಬ್ರಹ್ಮಚಾರಿಗಳಿಗಿಲ್ಲ ಪಾನಪ್ರಸ್ಥರಿಗೆ ಇಲ್ಲ ಮತ್ತು ಅವರು ಹೇಗೆ ಅವ್ರಿಗೆ ಯಾವ ಯಜ್ಞೂ ಇಲ್ಲ ಹಾಗೆ ಅವರಿಗೆ ಉದ್ಧಾರ ಅವರು ಏನು ಕರ್ಮ ಮಾಡೋಲ್ಲ ಅಂದ್ರೆ ಚಾಯಿ ಚಾಯ್ ಚೆ ಹಾಗಲ್ಲ ಹೇಳ್ಬೇಡ್ರಿ ಎಲ್ಲವರಿಗೂ ಉದ್ಯೋಗ ಇದೆ ಗೃಹಸ್ಥರಿಗೆ ಯಜ್ಞ ಮಾಡುದು ದಾನ ಮಾಡುದು ಕರ್ಮ ಮಾಡೋದು ಅವರಿಗೆ ಆ ಕರ್ಮ ಇದೆ ಅವರು ಯಜ್ಞ ಮಾಡ್ತಾರೆ ಬ್ರಹ್ಮಚಾರಿಗಳು ಏನ್ ಮಾಡ್ತಾರೆ ಯತಿಗಳು ಏನ್ ಮಾಡ್ತಾರೆ ಅವರಿಗೆ ಏನು ಕರ್ಮ ಅಥವಾ ಪ್ರಾಣಪ್ರಸ್ಥರಿಗೆ ಏನ್ ಕರ್ಮ ಅಂದ್ರೆ ಅವರಿಗೂ ಯಜ್ಞ ಇದೆ ಹೇಗೆ ವಿದ್ಯಾದಾನ ಅಭಯದಾನ ಸಭೋಕ್ತವ್ಯ ಅನ್ನದಾನ ಏನ್ರಿ ವಿದ್ಯಾ ಆದಾನ ಎರಡು ಬ್ರಹ್ಮಚಾರಿಗಳ ಕೆಲಸ ಏನ್ರಿ ಗುರುಗಳಿಂದ ವಿದ್ಯವನ್ನು ಆಧಾರ ಮಾಡುದು ಗುರೋ ವಿದ್ಯಾ ಆರತಿ ವೇದಾಧ್ಯಯನ ಅವರೇ ಅದೇ ಅದೇ ಜ್ಞಾನ ಇನ್ನೊಬ್ಬರು ಮತ್ತು ಚಿಂತನೆ ಮಾಡುವಾಗ ವಿದ್ಯಾ ದಾನ ಮಾಡುದು ಪಾಠ ಹೇಳುವುದು ಪಾಠ ಕೇಳುವುದು ಹೀಗೆ ಚಿಂತನೆ ಮಾಡುವುದು ಖ್ಯಾತ ಕೇಳುವುದು ಇನ್ನೊಬ್ಬರಿಗೆ ಚಿಂತನೆ ಹೇಳುವುದು ಇದು ವಿದ್ಯಾ ಆದಾನ ದಾನ ಇದು ಬ್ರಹ್ಮಚಾರಿಗಳಿಗೆ ಸನ್ಯಾಸಿಗಳಿಗೆ ವಿದ್ಯಾದಾನ ಅಭಯದಾನ ಮತ್ತೆ ಬ್ರಹ್ಮ ಇನ್ನೊಂದಂತ ಸ್ವಭೋಗವ್ಯ ಅನ್ನದಾನ ನಾವು ತಿಂತಕ್ಕಂಥ ಅನ್ನದಲ್ಲೇ ಇನ್ನೊಬ್ಬರಿಗೆ ಕೊಡುವುದು ಅರ್ಥ ಆಯ್ತಾ ಇದು ಮಾಡಬೇಕು ಅಂತ ಹಾಗೆ ಅಧ್ಯಯನ ಪ್ರವಚನ ಆದರೂಪ ವಾಚವಿಕ ಮಾನಸಿಕ ಯಜ್ಞ ಇದು ಯಾರು ಮಾಡ್ತಾರೆ ಇದು ಇದು ಯತಿಗಳು ವಿಶೇಷವಾಗಿ ಮಾಡಬೇಕಾದದ್ದು ಅರ್ಥ ಆಯ್ತಾ ಇನ್ನೂ ಇಷ್ಟೇ ಇನ್ನು ಕೃತ್ಯಕ್ಷನ್ವಯನಾಗಿ ತಪಸ್ಸು ಯಾರು ಮಾಡ್ತಾರೆ ವಾನಪ್ರಸ್ಥಾನದ ಆಶ್ರಮದಲ್ಲಿದ್ದವರು ಅದನ್ನು ಮಾಡ್ತಾರೆ ಯತಿಗಳು ವಿಶೇಷವಾಗಿ ಜ್ಞಾನ ಪ್ರವಚನ ಅತ್ಯಾದಿಯನ್ನು ಮಾಡ್ತಾರೆ ಇನ್ನು ಬ್ರಹ್ಮಚಾರಿಗಳು ಅಭಯದಾನ ಮತ್ತು ಅನ್ನದಾನ ಅಥವಾ ವಿದ್ಯ ತಾನು ಸ್ವೀಕಾರ ಮಾಡೋದು ಇದೇ ಬದಲಾದಂತಹ ಅಜ್ಜ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕವಾದ ಯಜ್ಞ ವಾಚನಿಕವಾದಂತಹ ಯಜ್ಞ ತಪಸ್ಸು ಎಲ್ಲವೂ ಇದೆ ಆದ್ದರಿಂದಾಗಿ ಅವರಿಂದ ಜಗಚ್ಚಕ್ರ ಏನಾಗುತ್ತೆ ತಿರುಗುತ್ತೆ ಹಾಗಾಗಿ ಅವರು ತಮ್ಮ ತಮ್ಮ ಕರ್ತವ್ಯ ಮಾಡಿದರೆ ಅದು ಒಂದು ಯಜ್ಞ ಇದೆ ಅದರಿಂದಾಗಿಯೇ ಮಳೆ ಬರುತ್ತೆ ಕೇವಲ ಅಗ್ನಿಕುಂಡದಲ್ಲಿ ಹರಿದು ಮಾತ್ರ ಮಳೆ ಬರುವುದಲ್ಲ ಪಾಠ ಪ್ರವಚನ ನೆಟ್ಟಿಗಿದ್ರೆ ಅವರವರವರು ಕರ್ತವ್ಯ ಮಾಡಿದ್ರೆ ಅದೇ ಒಂದು ದೊಡ್ಡ ಯಜ್ಞ ಎಲ್ಲ ಬರುತ್ತೆ ಕೇವಲ ತುಪ್ಪು ಸುರಿದ್ರಿಂದ ಮಾತ್ರ ಅಲ್ಲ ಕೆಳ ಅವರವರು ಸರಿಯಾಗಿ ಪಾಠ ಪ್ರವಚನ ಮಾಡಿದ್ರು ಅದು ಒಂದು ಯಜ್ಞವೇ ಅದರಿಂದ ದೇವತೆ ತೃಪ್ತಿಯಾಗಿ ಮಳೆ ಕೆಳಗೆ ಬರುತ್ತೆ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಯಾಕೆಂದ್ರೆ ಕಲ್ಯಾಣ ನಗರಿ ಅಂದರೆ ಇಲ್ಲಿ ಎಷ್ಟು ಪಾಠ ಪ್ರವಚನ ಜ್ಞಾನ ಯಜ್ಞ ಇಲ್ಲಿ ಯಾವ ಸೂರಿನಲ್ಲಿಯೂ ನಡೆಯಲಿಲ್ಲ ಅದಂತೂ ನಿಷ್ಠೆ ಅಷ್ಟು ಚೆನ್ನಾಗಿದ್ರೆ ಪರವಾಗಿಲ್ಲ ಅಂತಿದೆ ಅಂದ್ರೆ ಅದನ್ನು ಹೇಳಿದ್ರು ವಾತಿಕ ಮಾನಸಿಕೋ ಯಜ್ಞ ನ್ಯಾಸಿನ ಅಂತೂ ವಿಶೇಷತಃ ಮನಸ್ಸಿನಲ್ಲಿ ದೇವರನ್ನು ಧ್ಯಾನ ಮಾಡೋದು ಮಾತಿನಲ್ಲಿ ಪಾದ ಪ್ರವಚನ ಮಾಡುದು ಯತಿಗಳಿಗೂ ಬಂದು ಒಂದು ದೊಡ್ಡ ಯಜ್ಞ ಅವರು ಅದನ್ನು ಸಂಗಾಯ ಮಾಡಿದ್ರೆ ಜಗತ್ ಚಕ್ರ ಪ್ರವೃತ್ತಿ ಆಗುತ್ತೆ ಮಳೆ ಬೇಳೆ ಎಲ್ಲ ಬಂದು ಸರಿಯೋಗಿ ಹೋಗುತ್ತೆ ಹಾಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಯಜ್ಞವನ್ನು ಮಾಡಿ ಉದ್ಧಾರ ಆಗಬೇಕು ಎಂಬ ಮಾತನ್ನ ಇಲ್ಲಿ ಪರಮಾತ್ಮ ಹೇಳಿದ ಸರಿ ರೇ ಇಷ್ಟೇ ನೀವು ಹೇಳಿದರೆ ಅದು ನಮಗೊಂದು ಕೆಲಸ ಆಗುತ್ತೆ ಏನಾದರೂ ಒಂದು ನಮಗೆ ರಿಯಾಯಿತಿ ಇದೆಯಾ ಅಂತ ಮಾಡಬೇಕು ಮಾಡಬೇಕು ಮಾಡಬೇಕು ಅಂತ ಹೇಳಿದೆಯಲ್ಲಪ್ಪ ಅವರು ಎಲ್ಲರೂ ಕರ್ಮ ಮಾಡಬೇಕಂತಾದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತಾ ಇದು ನಕರ್ಮಣ ಅನಾರಂಭಾತ್ ನೈಷ್ಕಂ ಆರಂಭಿಸಿ ಸಹಯಜ್ಞ ಹೇಳುವಾಗ ಕರ್ಮ ಅಕರಣ ಕರ್ಮ ಕರಣದಲ್ಲಿ ಏನು ಲಾಭ ಏನು ಹಾನಿ ಮಾಡಲಿಲ್ಲ ಅಂದ್ರೆ ಇಷ್ಟೆಲ್ಲ ಹೇಳಿ ಕರ್ಮ ಅಂತೂ ಇಂತೂ ಅವಶ್ಯವಾಗಿ ಮಾಡಬೇಕು ಯತಿಯೂ ಬಿಡುವಾಗಿಲ್ಲ ಗೃಹಸ್ಥನು ಅಂತೂ ಬಿಡಬಾರ್ದು ಬೇರೆ ಯತಿಗಳು ಬ್ರಹ್ಮಚಾರಿಗಳು ಯಾರೂ ಬಿಡುವಾಗಿಲ್ಲ ಪೂತ್ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಜಗಚ್ಚಕ್ರವನ್ನು ಬದ್ಧ ಮಾಡಿದ ಮಹಾಪಾಪ ಭರತೆ ಅಂತ ಇಷ್ಟು ಜೋರಾಗಿ ಹೇಳಿದೆ ನಮಗೆ ದೇವರ ಧ್ಯಾನ ಮಾಡುವುದೇ ಬೇರೆ ಅಂತ ಅನಿಸ್ತದೆ ಈ ಒಂದು ಪ್ರಾಬ್ಲಮ್ ಆಗಿ ಯಾಕೆ ಗೊತ್ತುಂತ ಅಸಂಪ್ರಜ್ಞಾತ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಅಂದರೆ ಬಾಹ್ಯ ಪ್ರಪಂಚದ ಬಗ್ಗೆ ಎಚ್ಚರವೇ ಇರಲಿಲ್ಲ ಕೇಳಿ ತಾರನ ಮಾಡಿದ್ರೂ ಎಚ್ಚರ ಆಗಲ್ಲ ದೇವರನ್ನೇ ಯಾವುದೇ ಪ್ರಯತ್ನ ಇಲ್ಲದೇನೆ ಸಲೀಸಾಗಿ ಧ್ಯಾನ ಮಾಡ್ತಾ ಇದ್ದಾರೆ ದೇವರಲ್ಲೇ ಮನಸ್ಸು ಸ್ಥಿರವಾಗಿ ಉಳಿದಿರುತ್ತೆ ಏನು ಕಷ್ಟಪಡುವುದಿಲ್ಲ ಕಷ್ಟಪಡದೇನೆ ದೇವರಲ್ಲೇ ರಮಣ ಮನಸ್ಸಿನ ರಮಣ ಆ ಹೊರಗಿನ ಪ್ರಪಂಚದ ಎತ್ತರವೇ ಇರುವುದಿಲ್ಲ ಆ ಸ್ಥಿತಿಗೆ ತಲುಪ್ತಾರೆ ಅಂದ್ರೆ ಧ್ಯಾನದ ಪರಾಕಾಷ್ಠೆಯನ್ನು ಏರಿರ್ತಕ್ಕಂಥವರು ಆ ಸಮಾಧಿಯ ಗೌರಿ ಶಂಕರ ಶಿಖರವನ್ನೇ ಹೇಳಿರ್ತಾರೆ ಅವರು ಬಾಹ್ಯ ಪ್ರಪಂಚದ ಎಚ್ಚರವೇ ಇಲ್ಲ ಅಲ್ಲಿ ದೇವರ ದರ್ಶನದ ಆನಂದದಲ್ಲಿರ್ತಾರೆ ಆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅದನ್ನು ಯಾರೂ ಮಾಡಲಿಕ್ಕೆ ಆ ಅವಸ್ಥೆ ಸ್ವಲ್ಪ ಎಲ್ಲಿಯಾದ್ರೂ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿದೆ ಅವರಿಗೆ ಬಾಹ್ಯ ಪ್ರಪಂಚ ಗೊತ್ತಿಲ್ಲ ಆದ್ರಿಂದಾಗಿ ಸಂಧ್ಯಾಂಜನವಾದ ಕಾಲ ಬಂದ್ರೆ ಗೊತ್ತಿಲ್ಲ ಅವರಿಗೆ ಎತ್ತರವೇ ಇಲ್ಲ ಸಂಧ್ಯಾನೇ ಗುರುಗಳು ಬಂದ್ರು ಗುರುಗಳು ಬಂದಾಗ ಏನ್ ಮಾಡ್ಬೇಕು ಅವನ ಮನೆಗೆ ಅವನ ಎತ್ ನಿಂತು ಸ್ವಾಗತಾದಿಗಳು ಮಾಡಬೇಕು ಅದು ಮಾಡೋಲ್ಲ ಅತಿಥಿ ಸತ್ಕಾರ ಮಾಡೋಲ್ಲ ಪೂಜಾ ಕಾಲ ಬಂತು ಪೂಜಾ ಮಾಡಲ್ಲ ಪಾರಾಯಣ ಕಾಲ ಬಂತು ಪಾರಾಯಣ ಮಾಡಲ್ಲ ಪಾಠಕಾಲ ಬಂತು ಪಾಠಕ್ಕೆ ಹೋಗ್ಬೇಕು ಹೋಗ್ಲೇ ಇಲ್ಲ ಅಯ್ಯೋ ದೇವರೇ ಸ್ನಾನ ಸ್ನಾನ ಮಾಡ್ಬಿಡ್ಬೇಕಾಗತ್ತೆ ಸ್ನಾನ ಸಂಧ್ಯಾ ವದರೆ ಅತಿಥಿ ಪೂಜಾರ ಗುರು ನಮಸ್ಕಾರ ಗುರುಪೂಜೆ ಎಲ್ಲ ಒಂದಾಗಿ ಬಿಡುತ್ತೆ ಸರ್ವ ಕರ್ಮ ಲೋಪ ಆಗಿಬಿಡತ್ತೆ ಕರ್ಮ ಲೋಪ ಮಾಡಿದ್ರೆ ಅನರ್ಥ ಆಗತ್ತೆ ಆದ್ರಿಂದಾಗಿ ಯಾರು ಇನ್ನು ಮುಂದೆ ಧ್ಯಾನ ಮಾಡಿ ಅಂತ ಆಯ್ತಲ್ಲ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ ಹಾಗಲ್ಲ ಏನಿಲ್ಲ ಅವರಿಗೆ ವಿನಾಯಿತಿ ಇದೆ ಅಸಂಪ್ರಜ್ಞಾದ ಸಮಾಧಿ ವ್ಯವಸ್ಥೆಯನ್ನು ಯಾರು ಹೇಳ್ತಾನೋ ಅವನಿಗೆ ಸಕಾಲದಲ್ಲಿ ಯಾವ ಕರ್ಮ ಮಾಡಬೇಕಂತೂ ಇಲ್ಲ ಎಂಬ ಮಾತನ್ನು ಹೇಳ್ತಾನೆ ಅಂದರೆ ಏನ್ರಿ ಒಬ್ಬ ಅವನು ಹೇಳಬಾರ್ದು ಇಲ್ಲಿಕಾಗಿ ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿ ನಾನು ಕುತ್ಕೊಂಡಿರ್ತೇನಪ್ಪ ನಾನು ಮೈ ಬರ್ತೇನೆ ಸಂಧ್ಯಾ ಒಂದನೇ ಕಾಲ ಬಂದಾಗ ನನ್ನನ್ನು ಎಬ್ಸಿಬಳು ಅಲ್ಲ ನಮ್ಮ ಗುರುಗಳು ಯಾರೋ ಬರ್ತಾರೆ ಬಿ ಎ ಪಿ ಯಾರೋ ಅವ್ರು ಬಂದಾಗ ನನ್ನ ಎಬ್ಬಿಸಬೇಕು ನಾನು ಸ್ವಾಗತ ಮಾಡಬೇಕು ಅಂತ ಹೇಳಿ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಕುತ್ಕೊಳ್ಬಾರ್ದು ಏ ಅಸಂಪ್ರಜ್ಞಾತ ಸಮಾಜ ಸಂಧ್ಯಾ ಬಂದು ಹೇಳಿ ಬಿಡಪ್ಪ ಸಂಧ್ಯಾಂನ ಮಾಡ್ಬೇಕು ನಾನು ಗುರುಗಳು ಬಂದ್ರು ಅವ್ರಿಗೆ ಅತಿಥಿ ಸತ್ಕಾರ ಮಾಡಬೇಕು ಅವ್ರಿಗೆ ಸತ್ಕಾರ ಮಾಡಬೇಕು ಅತಿಥಿ ಬಂದ ಸತ್ಕಾರ ಮಾಡಬೇಕು ಅಂತ ಅಂದುಕೊಂಡು ಇವನು ಅಸಂಪ್ರಜ್ಞಾತ ಸಮಾಜದಲ್ಲಿ ಕುಡ್ಕೊಂಡ್ಬಿಟ್ಟು ಚೆನ್ನಾಗಿ ದೇವರು ಧ್ಯಾನ ಮಾಡ್ತಾ ದೇವರು ಕಾಣ್ತಾ ಇರ್ತಾನೆ ಇವನು ಶಿಷ್ಯ ಬಂದು ಹೇಳ್ತಾನೆ ಏ ಹೇಳಿ ಅಂತ ಮತ್ತೆ ಎಲ್ಸಿಡು ಸಂಧ್ಯಾಂ ಮಾಡಬೇಕು ಮತ್ತೆ ಗುರುಗಳ ಪೂಜೆ ಮಾಡಲು ಪಾಠಕ್ಕೆ ಎಲ್ಲ ಇಂಥ ಕೆಲಸ ಎಂದೂ ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆ ಗುರುಗಳ ಒಂದು ಪೂಜೆ ಸತ್ಕಾರ ಪಾಠ ಕೇಳಿದ್ರಿಂದ ಏನೊಂದು ಆನಂದ ಆಗುತ್ತೆ ಅದಕ್ಕಿಂತ ಉಚ್ಚ ಮಟ್ಟದ ಆನಂದ ನಿಮಗೆ ಅಸಂಪ್ರಜ್ಞಾದ ಸಮಾಧಿ ಅವಸ್ಥೆಯಲ್ಲಿದೆ ಅದರಿಂದ ಕೆಳಮಟ್ಟಕ್ಕೆ ಹಾಕಿ ಬರ್ತೀರಿ ಗುರುಗಳು ಬಂದರೂ ಚಿಂತೆ ಇಲ್ಲ ಎತ್ತ ಎತ್ನಿಲ್ಲಿಕಾಗಲ್ಲ ಅವರು ಅಯ್ಯೋ ಗುರುಗಳ ಎದ್ದಿರಬೇಕಂತ ಹೇಳ್ಬೇಡಿ ಎತ್ನಿಂದ ಏನು ಆನಂದ ಆಗ್ಬೇಕು ಒಂದು ಏನೋ ಪ್ರಯೋಜನ ಆಗ್ಬೇಕು ಅದಕ್ಕಿಂತ ಜಾಸ್ತಿ ಅಸಂಪ್ರಜ್ಞಾದ ಸಮಾಜ ವ್ಯವಸ್ಥೆಯಲ್ಲಿ ಇರೋದ್ರಿಂದಾಗಿ ಆಗತ್ತೆ ಅದರಿಂದಾಗಿ ಎಂದು ಕೂಡ ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗಬೇಡೇ ಗುರುಗಳ ಒಂದಾಗಿ ಏಳಿಸಿ ಹೀಗೆ ಅಭಿಪ್ರಾಯವನ್ನು ಪ್ರಶ್ನೆ ಅದಕ್ಕೆ ಅಷ್ಟು ಮಹತ್ವ ಇದೆ ಯಾಕೆಂದ್ರೆ ಪ್ರತಿಯೊಂದು ಕರ್ಮವನ್ನು ನಾವು ಮಾಡೋದು ಯಾಕೆ ಸತ್ಯ ಹೇಳಿ ಯಾಕೆ ಹೇಳಿದ್ರೆ ಒಟ್ಟಾತಿ ದೇವರಲ್ಲಿ ನಮ್ಮ ಮನಸ್ಸು ಬರಬೇಕು ಸ್ಮರ್ತವ್ಯ ಸತತ ವಿಷ್ಣು ನಾವು ವಿಸ್ಮರ್ತವ್ಯ ಜಾತುಚಿತ್ ಒಟ್ಟದ ಟೋಟಲ್ ಏನಪ್ಪಾ ಇಷ್ಟೆಲ್ಲ ಪಾಠ ಪ್ರವಚನ ಕೇಳುದು ಒಳ್ಳೇದು ಮಾಡುವುದೆಲ್ಲ ಯಾಕೆ ಟೋಟಲ್ ಏನು ಒಟ್ಟು ದೇವರಲ್ಲೇ ಮನಸ್ಸು ಹೋಗ್ಬೇಕಿಷ್ಟೇ ಸತತವಾಗಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ ಅದಕ್ಕೆಲ್ಲ ಇದು ಪೂರಕ ಅವರು ಸತತವಾಗಿ ದೇವರನ್ನು ಧ್ಯಾನ ಮಾಡ್ಕೊಂಡ್ಬಿಟ್ಟು ಎಬ್ಸಿ ಬಿಟ್ಟು ಅವರು ಸಂದ್ಯಾವನ್ನ ಕೂತ್ಕೊಂಡಂದ್ರೆ ಸತತವಾಗಿ ಧ್ಯಾನ ಮಾಡ್ಲಿಕ್ಕೆ ಆಗೋದ್ರೆ ಪೂಜೆ ಸಂದೇಹವನ್ನು ಕೂತ್ಕೊಂಡಾಗ ಮನಸ್ಸು ಬೇಕಡೆಗೆ ಹೋಗುತ್ತೆ ಗೊತ್ತಾಯ್ತಾ ಆಗ ನಿರಂತರ ಸ್ಮರಣೆ ಬಂದಾಗಿ ಬಿಡುತ್ತೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಬಾಹ್ಯ ಪ್ರಪಂಚ ಎತ್ತು ಅಂತ ನಿರಂತರ ಸ್ಮರಣೆ ಮಾಡ್ಲಿಕ್ಕೆ ಆಗೋಲ್ಲ ಅದರಿಂದ ಹಾನಿಯೇ ಜಾಸ್ತಿ ಒಳ್ಳೇದಾಗಲ್ಲ ಅದಕ್ಕೋಸ್ಕರ ಆ ಎತ್ತರವನ್ನು ಹೇರಿದವರಿಗೆ ಕರ್ಮದ ರಿಯಾಯಿತಿ ಇದೆ ಅವರಿಗೆ ಮಾತ್ರ ವಿನಾಯಿತಿ ಇದೆ ಎಂಬ ಮಾತನ್ನ ಕೃಷ್ಣ ಹೇಳ್ತಾನೆ ಎಷ್ಟು ಆತ್ಮ ರತಿರೇವ್ಯಾ ಆತ್ಮತೃಪ್ತ ಮಾನವ ಆತ್ಮನ್ನೇವಚ ಸಂತುಷ್ಟ್ಯಂ ನತೆ ಇದಕ್ಕೆ ಎರಡು ಅರ್ಥ ಮಾಡಿದ್ದಾರೆ ಒಂದು ಅರ್ಥ ಏನು ಅಂದರೆ ಅಂದ್ರೆ ಈ ತು ಶಬ್ದಕ್ಕೆ ಸಮಾಧಿಷ್ಟತ್ವ ಅಂತ ಅರ್ಥ ತೂ ಅಂದ್ರೆ ವಿಶೇಷ ಸಮಾಧಿ ಸಂಪ್ರಜ್ಞಾತ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡು ಸಮಾಧಿ ಅಂದ್ರೆ ಈಗ ಮೊನ್ನೆ ಹೆತು ಏನೂ ಪ್ರಯತ್ನ ಇಲ್ಲದೇನೆ ದೇವರನ್ನು ನಿರಂತರವಾಗಿ ಧ್ಯಾನ ಮಾಡುವುದು ಅದು ಸಮಾಧಿ ಪ್ರಯತ್ನ ಪೂರ್ವಕವಾಗಿ ನಿರಂತರ ಸ್ಮರಣೆ ಮಾಡಿದರೆ ಧ್ಯಾನ ಮಧ್ಯದಲ್ಲಿ ಕಟ್ಕಟ್ಟಾಗುವಂತಹ ಸ್ಮರಣೆ ಮಾಡಿದರೆ ಅದು ಧಾರಣ ಸಮಾಧಿಯಲ್ಲಿ ಇನ್ನು ಜೊತೆ ಹೆಸರೆ ಆ ಸಮಾಧಿ ವ್ಯವಸ್ಥೆಯಲ್ಲಿರುವಾಗ ದೇವರ ದರ್ಶನ ಆಗಿ ಆನಂದದಲ್ಲಿ ಮುಡಿಗಿರುವಾಗ ಬೇರಿ ತಾಡನ ಮಾಡಿದ್ರು ಎತ್ತರ ಇರುತ್ತೆ ಅದು ಅಸಂಪ್ರಜ್ಞಾತ ಸಮಾಧಿ ಅಂತು ಅಂದ್ರೆ ವಿಶೇಷ ಅಸಂಪ್ರಜ್ಞಾದ ಸಮಾಧಿ ಅವಸ್ಥೆಯನ್ನ ಪಡೆದವನು ಅವನು ಏನಾಗಿರ್ತಾನ್ರಿ ಆ ಎತ್ತರವನ್ನಿರಬೇಕಾದ್ರೆ ದೇವರನ್ನು ಕಂಡಿರ್ತಾನೆ ಮಾನವ ಮಾನವ ಅಂದ್ರೆ ಮಾನವ ಅಂದ್ರೆ ಅರ್ಥ ಏನು ಮನು ಅವಬೋಧನೆ ದೇವರನ್ನು ತಿಳಿದವನು ನಿಜವಾಗಿ ನನಗೆಲ್ಲ ಹೆಸರು ಮಾನವನು ಅಂತ ಅದು ಮೊದಲ ಅದೇ ಇಲ್ಲ ನನಗೆ ಮಾನವ ಅಂದ್ರೆ ಏನು ಗೊತ್ತಂತ ತಿಳುವಳಿಕೆಯನ್ನು ಮಾನವ ಆದರೆ ನಾವು ಪಶುಗಳಂತೆ ಇರ್ತೇವೆ ದೇವರನ್ನು ನಾವು ತಿಳ್ಕೊಳ್ಳಿಲ್ಲ ಹಾಗಾಗಿ ದೇವರನ್ನು ತಿರಿದವರು ಮಾನವರಾಗಲ್ಲ ಯಾಕೆಂದ್ರೆ ಮೊದಲೇನೋ ಹೇಳಿದ್ರು ಬ್ರಹ್ಮದೇವರಿಗೆ ಬಹಳ ಸಂತೋಷ ಆಯ್ತಂತೆ ಒಂದು ಕತೆ ಬರುತ್ತೆ ಉಪನಿಷತ್ ಭಾಗವತದಲ್ಲಿ ಪಶು ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು ತೈ ತೈ ಅತುಷ್ಟ ಹೃದಯ ಪಶು ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿದರೂ ಕೂಡ ಅವರಿಗೆ ತೃಪ್ತಿಯಾಗಿಲ್ಲಂತೆ ಬ್ರಹ್ಮನಿಗೆ ಯಾಕೆಂದ್ರೆ ನಮ್ಮನ್ನು ಸೃಷ್ಟಿ ಮಾಡಿದವನು ಯಾರು ಅಂತ ತಿಳುವಳಿಕೆಯನ್ನು ಪಡೆಯುವ ವಿವೇಕ ಆ ಪಶು ಪಕ್ಷಿ ಯಾವ ಪ್ರಾಣಿಗಳಲ್ಲೂ ಇಲ್ಲ ಆದರೆ ಪುರುಷಂವಿದಾಯ ಬ್ರಹ್ಮಾವಲೋಕ ಭೀಷಣಂ ಮುದಂ ಆಪದೇವ ಆದರೆ ಪರಮಾತ್ಮನನ್ನು ಗುರುತಿಸುವ ಆ ಬುದ್ಧಿಶಕ್ತಿ ಉಳ್ಳಂತಹ ಪುರುಷನನ್ನು ಸೃಷ್ಟಿ ಮಾಡಿ ತನ್ನ ಸೃಷ್ಟಿ ಸಾರ್ಥಕವಾಯಿತು ಅಂತ ಸಂತೋಷ ಹಾಗಾಗಿ ಒಪ್ಪು ನಿಜವಾಗಿ ಕೂಡ ಮನುಷ್ಯನಲ್ಲಿ ಇರಬೇಕಾದದ್ದು ದೇವರನ್ನು ಗುರುತಿಸುವ ಶಕ್ತಿ ಆ ದೇವರನ್ನು ಪ್ರತ್ಯಕ್ಷವಾಗಿ ಕಂಡವನು ನಿಜವಾಗಿ ಮಾನವ ಅನಿಸ್ಕೊಂಡಿದ್ದಾನೆ ಅಂತಹ ಅಪರೋಕ್ಷ ಜ್ಞಾನಿ ಅಂದರೆ ಬಹಳ ಅನೇಕ ಆಯಾಮದಲ್ಲಿ ಕರ್ಕೊಳ್ಳುವಂತಹದ್ದು ಮನು ಅವಬೋಧನೆ ಎಂಬ ಧಾತು ಅದಕ್ಕೆ ಅವಣ್ಣು ಅವಣ್ಣೆಂಬ ಪ್ರತ್ಯಯ ಬಂದರೆ ಮಾನವ ಅಂತಾಗುತ್ತದೆ ಅಥವಾ ಇನ್ನೊಂದು ಮಾನಂ ವಹತಿ ಇವ ಮಾನವುಳ್ಳವನು ಮಾನವ ಮಾನ ಅಂದ್ರೆ ಜ್ಞಾನ ಮಾನಂ ಜ್ಞಾನಂ ರಯಸ್ಥೈವ ಮರ್ಯಾದಾ ಅತಿ ಕಥ್ಯತೆ ಅಂತ ಮಾನಶಕ್ಕೆ ಜ್ಞಾನ ಅಂತ ಅರ್ಥ ಜ್ಞಾನ ಪ್ರಶಸ್ತವಾದ ಜ್ಞಾನ ಉಳ್ಳವನು ಅಂದ್ರೆ ಕೇಶವಂದ್ರೆ ಅರ್ಥ ಕುದುವರನ್ನೆಲ್ಲ ಕೇಶವಂತ ಹೇಳೋಲ್ಲ ನಾವು ನರ್ತೇವ ಬಾಳ್ನೆಡ್ ಕುದುರಿದ್ರೆ ಬಾಳ್ನೆಡ್ಡ ಆದ್ರೆ ಕೇಶವಂತ ಹೇಳ್ತೇವ ಏನ್ರಿ ಮತ್ತೆ ಯಾರನ್ನು ಕೇಶವ ಅಂತ ಹೇಳುದು ಗುಂಗುರು ದಟ್ಟವಾದ ಕುದುರು ಉಳ್ಳವರನ್ನು ಕೇಶವ ಅಂತ ಕೇಳ್ತಾರೆ ನಮ್ಮ ಕೃಷ್ಣ ಅವತಾರ ಮಾಡುವಾಗ ಹೇಗಿದ್ದಾನ್ರಿ ಸಹಸ್ರ ಕುಂತಲಂ ಅಂತ ಹೇಳ್ತಾರೆ ಸಹಸ್ರಕುಂತಲ ದಟ್ಟವಾದ ಗುಂಗುರು ಕುದುರಿಂದ ಅಲಂಕೃತನಾಗಿದ್ದಾರೆ ಅಂತ ಪ್ರಶಸ್ತವಾದ ಕುದುರೆಳ್ಳವನನ್ನು ಕೇಶವ ಅಂತ ಹೇಳುವಂತೆ ಪ್ರಶಸ್ತವಾದ ಜ್ಞಾನ ಅಪರೋಕ್ಷ ಜ್ಞಾನ ಎಲ್ಲಾ ಜ್ಞಾನಕ್ಕೆ ಅದನ್ನು ಪಡೆದವನನ್ನು ಮಾನವ ಅಂತ ಕರಿತಾರೆ ಆದರೆ ಅಪರೋಕ್ಷ ಜ್ಞಾನಿ ಆಗಿರ್ತಾನೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯನ್ನು ತಲುಪಿದವನು ಏನಾಗಿರ್ತಾನೆ ಅಂದ್ರೆ ಅವನು ಮಾನವನಾಗಿರ್ತಾನೆ ಅಂದರೆ ಅಪರೋಕ್ಷ ಜ್ಞಾನ ಆಗಿರ್ತಾನೆ ಅವನು ಏನಾಗ್ತಾನೆ ಅಂದರೆ ಅವನ ಅವನ ಪರಿಸ್ಥಿತಿ ಹೇಗಿರುತ್ತೆಂದ್ರೆ ಕೇಳ್ತಾರೆ ಅವನು ಆತ್ಮರತಿರೇವ ಅಂದರೆ ಪರಮಾತ್ಮನ ಒಂದು ದರ್ಶನದಿಂದ ಸುಖವನ್ನು ಪಟ್ಟವನಾಗಿರ್ತಾನೆ ಅಂದ್ರೆ ಅರ್ಥ ಏನು ಪರಮಾತ್ಮ ವಿಷಯಕವಾದ ದರ್ಶನದಿಂದ ಮಾತ್ರ ಅವನಿಗೆ ಸುಖ ಅನ್ಯದ ಸುಖ ಇಲ್ವೇ ಇಲ್ಲ ದೇವರ ದರ್ಶನದಿಂದ ಮಾತ್ರ ಸುಖ ಆರಾಮ ಅನ್ನೂ ಇದೆ ದರ್ಶನ ಸ್ಪರ್ಶನಾ ಋಣಾತ್ ಎಸ್ ಸುಖಂ ಜಾಗತ್ತೆ ತದ್ ಆರಾಮ ಇತಿ ದೇವರ ದರ್ಶನ ಸ್ಪರ್ಶನಾದಿಗಳಿಂದ ಏನೊಂದು ಸುಖ ಆಗತ್ತೆ ಅದನ್ನು ಆರಾಮ ದೇವರ ದರ್ಶನ ಸ್ಪರ್ಶನಾದಿಗಳಿಂದ ಕುಚ್ಚಿರ್ತಕ್ಕಂಥ ಸುಖ ಬಿಟ್ಟರೆ ಬೇರೆ ಯಾವ ದರ್ಶನ ಆದಿಗಳಿಂದ ಅವನಿಗೆ ಸುಖ ಆಗ್ಬಾರದು ಆತ್ಮರತಿ ಲೇವ ದೇವರ ದರ್ಶನದಿಂದ ಮಾತ್ರ ಸುಖ ಆಗ್ಬೇಕು ಬಾಹ್ಯ ಪ್ರಪಂಚದ ವಿಷಯ ಭೋಜನ ಆದಿಗಳಿಂದ ದರ್ಶನ ಸುಖ ಆಗಬಾರ್ದು ಆ ಹಂತಕ್ಕೆ ಸರಿ ಅವರು ಆಗ್ಬೇಕು ಮತ್ತೆ ಆತ್ಮರತೆ ಭಗವಂತನ ಅಂದ್ರೆ ಆಲ್ಮೋಸ್ಟ್ ಭಗವಂತ ಬಿಟ್ಟರೆ ಬೇರೆ ಯಾವುದರಿಂದ ಅವನಿಗೆ ರತಿ ಆನಂದ ಆಗಬಾರ್ದು ಅಂತಲ್ಲ ಸರ್ವಾತ್ಮನ ಆಗಬಾರ್ದು ಆತ್ಮತೃಪ್ತ ಮಾನವ ಭಗವಂತನ ಪ್ರಸಾದದಿಂದಲೇ ಬೇರೆ ಇದ್ರೆಲ್ಲ ಸಾಕು ಸಾಕು ಅಂತ ಅನಿಸ್ಬೇಕು ಆತ್ಮತೃಪ್ತ ಅಂದ್ರೆ ಭಗವಂತನ ದರ್ಶನದಿಂದ ಭಗವಂತನ ಒಂದು ವಿಶೇಷವಾದ ಅನುಗ್ರಹದಿಂದ ತೃಪ್ತ ದೇವರ ದರ್ಶನದ ಸುಖ ಪಡುವಾಗಿ ಯಾವುದು ನೋಡುದು ಬೇಡ ತಿನ್ನುದು ಬೇಡ ಎಲ್ಲ ಸಾಕು ಸಾಕು ಬೇರೆ ವಿಷಯದೆಲ್ಲ ಸಾಕು ಸಾಕು ದೇವರ ದರ್ಶನ ಮಾತ್ರ ಬೇಕು ಬೇಕು ಅನಿಸ್ಬೇಕು ಅದೇ ಆತ್ಮತೃಪ್ತಿ ಆ ಅವಸ್ಥೆಯಲ್ಲಿಬೇಕು ಅದ ನಂತರ ಬೇರೆ ಅದನ್ನ ಸಾಕು ಎಂಬ ಬುದ್ಧಿ ಬರಬೇಕು ಅದು ದೇವರ ಪ್ರಸಾದದಿಂದ ಇನ್ನೇನಂದ್ರೆ ದರ್ಶನ ಕೊಟ್ಟು ತುಂಬಾ ಸಂತೋಷ ಕೊಟ್ಟು ಬೇರೆ ಕಡೆಯಲ್ಲಿ ಸರ್ವಾತ್ಮನ ಸಾಕು ಎಂಬ ಬುದ್ಧಿಯನ್ನು ಹುಡ್ತಾರಲ್ಲ ಈ ಅಲಂಬುದ್ಧಿಗೆ ಕಾರಣವಾದದ್ದು ಯಾವುದು ಬೇರೆಯವರಲ್ಲಿ ಸಾಕು ಅಂತ ಅವರು ದರ್ಶನ ಕೊಟ್ಟು ಕೊಟ್ಟಿರ್ತಕ್ಕಂಥ ಸುಖ ಅದಕ್ಕೆ ಬೇರೆ ಎಲ್ಲ ಸಾಕು ಬುದ್ಧಿ ಬರುತ್ತೆ ಈ ಅಲಂಬುದ್ಧಿಗೆ ಕಾರಣವಾದದ್ದು ಆ ಸುಖ ಅದಕ್ಕೆ ಆತ್ಮನ್ನೇವಟ ಸಂತುಷ್ಟ ಅಂತ ಅಂದ್ರೆ ಭಗವಂತನಲ್ಲಿ ವಿಷಯದಲ್ಲೇನೆ ಮಹಾ ಸುಖವುಳ್ಳವನು ದೇವರ ನಿಮಿತ್ತದಿಂದಾಗಿ ಮಹಾ ಸುಖವುಳ್ಳವನು ಆ ಭಗವದ್ ದರ್ಶನದಿಂದಾಗಿ ಮಹಾ ಸುಖ ಉಳ್ಳವನಾದ್ರಿಂದಾಗಿ ಬೇರೆ ಕಡೆಯಲ್ಲಿ ಸಾಕು ಎಂಬ ಒಂದು ತೃಪ್ತಿ ಬುದ್ಧಿ ಅವನಿಗೆ ಉಂಟಾಗಿದೆ ಅಂತ ಹೇಳ್ತಾರೆ ಅಂದರೆ ಹಾಗಾದರೆ ಅವನು ಯಾಕೆ ಆ ದೇವ್ರ ದರ್ಶನದಿಂದ ತುಂಬ ಸಂತೋಷವುಳ್ಳವನಾಗಿ ಬೇರೆ ಕಡೆ ಎಲ್ಲ ಸಾಕು ಸಾಕು ಎಂಬ ಅವನಿಗೆ ಆ ಒಂದು ಅಲಂಬುದ್ಧಿ ಬಂತು ಅದಕ್ಕೆ ಏನು ಕಾರಣ ಅಂದ್ರೆ ಆತ್ಮನ್ನೇ ಬಚ ಸಂತುಷ್ಟ ಆ ಪರಮಾತ್ಮನಲ್ಲೇ ಅವನು ಇದ್ಕೊಂಡು ಬಿಟ್ಟಿದ್ದಾನೆ ದೇವರಲ್ಲೇ ಇದ್ದಾನೆ ದೇವರಲ್ಲೇ ಇರುವುದು ನಾವೆಲ್ಲರೂ ದೇವರೆಲ್ಲೇ ಇರುವುದಲ್ರಿ ನೀವು ದೇವರು ಬಿಟ್ಟಿದ್ದೀರಾ ನಿಮಗೆ ದೇವರೇ ಆಶ್ರಯ ಅಲ್ವಾ ಮತ್ತು ನಾವೆಲ್ಲ ದೇವರೆಲ್ಲೇ ಇದ್ದೇವೆಲ್ಲ ಏ ದೇವರಲ್ಲಿ ಇದ್ದೇವೆ ಅನ್ನೋದ ಭಾವನೆ ಬರುದೇ ಅದಕ್ಕೆ ದೇವರಲ್ಲೇ ಇರೋದಂದ್ರ ಅರ್ಥ ಏನು ತನ್ನ ಮನಸ್ಸನ್ನ ದೇವರಲ್ಲೇ ಇಟ್ಟಿದ್ದಾನೆ ಅಂತ ಹೇಳ್ತಾರೆ ಆತನ್ನೇ ಬರ್ತಿ ತನ್ನ ಮನಸ್ಸ ಮನಸ್ಸಿನಿಂದ ದೇವರಲ್ಲೇ ಮನಸ್ಸಿಟ್ಟಿದ್ದಾನೆ ದೇವರಲ್ಲಿ ಮನಸ್ಸು ಹೋಗ್ತಾ ಇಲ್ಲ ಆ ಹಂತದಲ್ಲಿ ಸಸ್ಯ ಕಾರ್ಯಂ ನಮಗಿದೆ ಅವನು ಸಂಧ್ಯಾ ಮಾಡಬೇಕಾಗಿಲ್ಲ ದೇವರು ಪೂಜೆ ಮಾಡಬೇಕಾಗಿಲ್ಲ ಗುರು ಸೇವೆ ಮಾಡ್ಬೇಕಾಗಿಲ್ಲ ಅತಿಥಿ ಸರ್ಕಾರ ಮಾಡಬೇಕಾಗಿಲ್ಲ ಪಾಚ ಕೇಳಬೇಕಾಗಿಲ್ಲ ಏನೂ ಮಾಡಬೇಕು ಎಲ್ಲ ರಿಯಾಯಿತಿ ಪಾಠ ಅತಿಥಿ ಸರ್ಕಾರ ಸಂಧ್ಯಾ ವಂದನೆ ಮಾಡಿದಂತೆ ಏನು ಒಂದು ಲಾಭ ಆಗ್ಬೇಕು ಅದಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಎತ್ತರದ ಫಲ ಅವನಿಗೆ ಅಸಂಪ್ರಜ್ಞಾತ ಸಮಾಧೇವರಿಗೆ ಬಂದಾಗ ಅವನು ಯಾಕೆ ಮಾಡ್ಬೇಕು ಹೆಚ್ಚಿನ ಫಲ ಅದಿಲ್ಲೇ ಬಂದ್ಬಿಡುತ್ತೆ ಅಂದ್ರೆ ಸುಮ್ಮನೆ ಏನು ಮಾಡ್ಬೇಕಲ್ಲ ಅವನಿಗೆ ಪಾಪ ಬರಲ್ಲ ಏನ್ ಬರಲ್ಲ ಗ್ರಹಣ ಬಂತು ಲಕ್ಷಣವಾಗಿ ಇರ್ಬೋದು ಗ್ರಹಣ ಕಾಲ ಸ್ನಾನ ಮಾಡಬೇಕಾಗಿಲ್ಲ ಗ್ರಹಣ ಕಾಲ ಸ್ನಾನ ಮಾಡಿದ್ರೆ ಮಹಾ ಮಹಾ ಅಶೌಚ ಸೂತಕ ಎಷ್ಟೋ ವರ್ಷ ತನಕ ಹೋಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೂತಕ ಚಾಯೋ ಬರಲ್ಲ ಏನೂ ಬರಲ್ಲ ಲಕ್ಷಣವಾಗಿ ಇರ್ಬೋದು ಏನು ತೊಂದರೆ ಆ ಹಂತಕ್ಕೆ ತಲುಪಬೇಕಷ್ಟೆ ಸರಿ ರೀ ಇಷ್ಟು ಹೇಳಿದ ನಂತರ ಮುಂದೆ ಇನ್ನು ಯಾರಿಗಿಲ್ಲ ಅಂದರೆ ಇನ್ನೊಂದು ಅರ್ಥ ಹೇಳ್ತಾರೆ ಒಂದು ಒಂದು ಮಾತ್ರ ಅಲ್ಲಿ ಒಂದು ಮುಂದೆ ಅದನ್ನು ಭಗವಂತ ವಿವರಿಸ್ತಾನೆ ನೈವ ತೃತೇನ ಅರ್ಥ ನಾಕೃತೇನ ಇಹ ಕಷ್ಟನ ನಟ ಸರ್ವಭೂತು ಕಷ್ಟಿದರ್ಥ ವ್ಯಪಾಶ್ರಯ ಭಗವಂತ ಇನ್ನು ಮುಂದೆ ಏನು ಹೇಳ್ತಾನೆ ಅಂದರೆ ಅವನಿಗೆ ಈ ಇಲ್ಲಿ ನಾನು ಆಗ ಹೇಳಿದಾಗೆ ಸಮಾಧಿ ಅವಸ್ಥೆಯಲ್ಲಿ ಇದ್ದವನಿಗೆ ಕಾರ್ಯ ನನ್ನ ಉತ್ತರ ಕೊಟ್ಟೆ ಅಂದರೆ ಈಗಾಗ ಒಂದು ವಿಚಕ್ ಮಾಡೋದು ಸ್ವಲ್ಪ ಎಡ್ಜಸ್ಟ್ ಆಗ್ಬೋದಲ್ಲ ಕರ್ಮ ಮಾಡುವ ಕಾಲ ಬಂದಾಗ ನಾನು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರ್ತೇನಪ್ಪ ನನ್ನ ಎಚ್ಚರ ಪಡಿಸುವಂತ ಹೇಳಿಕೊಂಡು ಸಮಾಧಿ ಅವಸ್ಥೆಯಲ್ಲಿ ಕೂತ್ಕೊಳ್ಬೋದಲ್ಲ ಅವನು ಆದ್ದರಿಂದಾಗಿ ಆ ರೀತಿಯಾಗಿ ಹೇಳಿ ಕೂತ್ಕೊಂಡಾಗ ಆ ವ್ಯಕ್ತಿ ಯೋಗಶಾಸ್ತ್ರದ ಮೂಲಕ ಸಮಾಧಿ ಅವಸ್ಥೆಯಲ್ಲಿದ್ದವನು ಹೇಗೆ ಏಳ್ಸ್ಬೇಕು ಅಂತ ಉಪಾಯ ಹೇಳಿದ್ದಾರೆ ಆ ಉಪಾಯದ ಮೂಲಕ ಅವನು ಏಳಿಸಿಬಿಡ್ತಾನೆ ಶಿಷ್ಯನೋ ಯಾರೋ ಎಂದ ಕರ್ಮವನ್ನು ಮಾಡಲಿ ಎರಡೂ ಇದು ಎಷ್ಟಾಗಲಿ ಕರ್ಮ ಮಾಡಬೇಕು ಅಂತ ಇದೆ ಅದಕ್ಕೂ ಗೌರವ ಕೊಡಬೇಕು ಆತ್ಮ ಇಂದ ಸಮಾಧಿ ಇರಬೇಕು ಅದಕ್ಕೆ ಎಲ್ಲಿ ಕರ್ಮಕಾಲ ಬರೋದು ತನಗೆ ಸಮಾಧಿ ಅವಸ್ಥೆ ನಂತರ ಶಿಷ್ಯನಿಂದ ಯಾರಿಗೆ ಹೇಳಬೇಕು ನೋಡಪ್ಪ ಸಂಧ್ಯಾವಾದರ ಕಾಲ ನಾನು ಹೇಳ್ಬೋದು ಎಪ್ಸಿದಾಗ ಅಂದ್ರೆ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೇಗೆ ಯ ಯೋಗದಲ್ಲಿ ರಥನಾದನು ಎಬ್ಸಿಸ್ಬೇಕು ಅಂತ ವಿಧಾನ ಇದೆ ಕುಂಭಕರ್ಣ ಹಾಗಲ್ಲ ಬೇರೆ ರೀತಿಯಾಗಿದ್ದಾರೆ ಅದರಿಂದ ಎಬ್ಸಬೇಕು ಎಬ್ಸಿದ ನಂತರ ಅವರು ಕೇಮ ಮಾಡಬೇಕು ಹೀಗೆ ಕೃಷ್ಣ ಯಾಕೆ ಉತ್ತರ ಕೊಡಲಿಲ್ಲ ಯಾಕೆಂದ್ರೆ ಅವಶ್ಯವಾಗಿ ಗುರುಗಳು ಬಂದಾಗ ಅತಿಗೆ ಬಂದಾಗ ಮಾಡಲೇಬೇಕಲ್ಲ ಅದು ಎಬ್ಸು ಅವೃತ್ತಾಯಿಂದ ಅದು ಮಾಡಿದಾಗ ಅಂತ ಇದು ಎರಡು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮಾಡಬೇಕು ದೇವರ ಜ್ಞಾನವೂ ಮಾಡಬೇಕು ಗುರುಗಳ ಸೇವೆಯ ಸಕಾಲದಲ್ಲಿ ಸಂಧ್ಯಾಂತೂ ಮಾಡಬೇಕು ಅದಕ್ಕೆ ಹೀಗೆ ಒಂದು ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಇದನ್ನ ಯಾಕೆ ಉತ್ತರ ಕೊಡಲಿಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಇದ್ದವನಿಗೆ ಕೃತಿಯಲ ನೈವ ಅರ್ಥ ಏನು ಸಂಧ್ಯಾದ ಗೆಲ್ಕೊಂಡು ಬಿಟ್ಟು ದೊಡ್ಡ ಕೆಲಸ ಸಂಧ್ಯಾ ವಂದನೆಯೋ ಗುರು ಶೌಚಯೋ ದಾನ ಧರ್ಮವೋ ಏನು ಮಾಡಿದರೂ ಕೂಡ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಇದ್ದವನಿಗೆ ಅದರಿಂದಾಗಿ ಸ್ಪೆಷಲ್ ಆದ ಪ್ರಯೋಜನ ಅರ್ಥ ನೈವ ಇಲ್ಲವೇ ಮತ್ತೆ ಯಾಕೆ ಮಾಡಲಿ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿದ್ದವನಿಗೆ ಕೃತೇನ ಕರ್ಮ ಒಂದು ಅಸಂಪ್ರಜ್ಞಾತ ಸಮಾಧಿ ಒಂದು ಬಿಟ್ಟರೆ ಬೇರೆ ಯಾವ ಯಜ್ಞಾದಿ ಕರ್ಮದಿಂದಲೂ ಕೂಡ ಅವನಿಗೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಏನರ್ಥ ಆತ್ಮ ಆನಂದಕ್ಕಿಂತ ವಿಗಿಲಾದ ಅಥವಾ ಅದಕ್ಕೆ ಸಾಥಿಯಾದ ಯಾವ ಪ್ರಯೋಜನ ಸಿಗುವುದಿಲ್ಲ ಆ ಅಸಂಪ್ರಜ್ಞಾತ ಸಮಾಪ್ತ ಆತ್ಮಾನಂದ ಆಗ್ತಾ ಇದೆ ಅದಕ್ಕಿಂತ ನಿಗಿಲಾದದ್ದು ಅದಕ್ಕೆ ಅದಕ್ಕೆ ಸಾಥಿಯಾದ ಯಾವ ಪ್ರಯೋಜನವೂ ಇಲ್ಲ ಅಂತ ಆದ್ಮೇಲೆ ಯಾಕೆ ಮಾಡ್ಬೇಕಾದ್ರು ಯಾಕಂದ್ರೆ ಅವನು ಎಚ್ಚೆತ್ತು ಮಾಡಿಬಿಟ್ಟರೆ ಕಡಿಮೆ ಬಲ ಬರುತ್ತೆ ಅಂದ್ರೆ ದೊಡ್ಡ ಬಲ ಬರಲ್ಲ ಅದಕ್ಕೆ ಸಾಥಿ ಆಗೋ ಫಲವು ಬರಲ್ಲ ಆದ್ರಿಂದಾಗಿ ಅವನು ಮಾಡುವ ಅಗತ್ಯ ಇಲ್ಲ ಓಯ್ಯೋ ದೇವರೇ ರಾಮಚಂದ್ರ ಯಜ್ಞಾಧಿಕರಣಕ್ಕೋಸ್ಕರ ಏರ್ಲಿಲ್ಲ ನಿತ್ಯ ನೈಮಿತ್ಯ ಕರ್ಮಕ್ಕೆ ಬಂದಾಯ್ತು ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡಿಲ್ಲ ಅದರಿಂದಾಗಿ ಪ್ರತ್ಯವಾಗಿ ಬಂತು ಅಪ್ನ ಶ್ರಾದ್ದ ದಿವಸ ಅಸಂಪ್ರಜ್ಞಾತ ಸಮಾಜ ಕುತ್ಕೊಂಡ್ಬಿಟ್ರೆ ತಂದೆಯ ಶ್ರಾದ್ದ ಮಾತೃ ಶ್ರಾದ್ದ ಎಲ್ಲ ಬಂದಾಗತ್ತೆ ಸುಪ್ತ ಪಿಂಡೋದಕ ಕ್ರಿಯಾ ಪಿಂಡೋದಕ ಎಲ್ಲ ಬಂದಾಗಿಬಿಟ್ರೆ ನರಕೇ ಪಥ್ಯತೆ ನರಕದಲ್ಲಿ ಅವರೂ ಬೀಳ್ತಾರೆ ಇವರೂ ಬೀಳ್ಬೇಕಾಗತ್ತೆ ಏನ್ರಿ ಹೀಗೆಲ್ಲ ಹೇಳ್ತೀರಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಇಲ್ಲ ಯಾಕೆಂದ್ರೆ ಅದಕ್ಕೋಸ್ಕರ ನಿತ್ಯ ನಿಮಿತ್ತ ಕಣ್ಣಕ್ಕೋಸ್ಕರ ಅವನು ಹೇಳ್ಬೇಕು ಅಂತ ಹೇಳಿದ್ರೆ ಉದ್ಬೋಧನ ಮಾಡೆ ನಾಕೃತೇನ ಅಕೃತೇನ ಕರ್ಮಣ ಪಿತೃಶ್ರಾದ್ದ ಮಾಡಿಲ್ಲ ಸಂಧ್ಯಾ ವಂದನೆ ಮಾಡಿಲ್ಲ ಅದರಿಂದಾಗಿ ಅವನಿಗೆ ಏನು ದೋಷವೂ ಇಲ್ಲ ನಾಕೃತೆಯೇನ ಅಷ್ಟ ಕಷ್ಟ ದೋಷ ಏನು ಪಾಪ ಬರಲ್ಲ ಏನು ಬರಲ್ಲ ಏನೇನು ಬರಲ್ಲ ಇಷ್ಟ ಆಯಿತು ಅದನ್ನಂತ ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ ಕೃಷ್ಣ ಇನ್ನೊಂದು ದೊಡ್ಡ ವಿಚಾರ ಹೇಳ್ತಾನೆ ಸರಿ ನಮಗೆ ನಾನು ಆಗೋದನ್ನು ಪ್ರಸ್ತಾಪ ಮಾಡಿದ್ದೇನೆ ಸಂಪ ಈಗ ಸಮಾಜ ವ್ಯವಸ್ಥೆಯಲ್ಲಿ ಇದ್ದವನು ಯಜ್ಞಾದಿಗಳನ್ನು ಮಾಡಿಲ್ಲ ಮಾಡಿದ್ದಾನೆ ಯಜ್ಞ ಅಲ್ಪ ಅಲ್ಪ ಯಜ್ಞಾದಿಗಳನ್ನು ಅದರಿಂದ ಅಂತ ಹೇಳ್ಕೊಳ್ಳುವಂತಹ ಫಲ ಏನು ಇರಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ಸಮಾಜ ವ್ಯವಸ್ಥೆಯಲ್ಲಿ ಅಲ್ಪ ಅಲ್ಪ ಯಜ್ಞ ಕರ್ವನ್ನು ಮಾಡಿದ ಅಂತ ಹೇಳಿಕೊಳ್ಳುವ ಫಲ ಇಲ್ಲ ಈ ಸಂಪ್ರಜ್ಞಾದ ಸಮ್ರಜ್ಞಾ ಸಮಾಧಿ ವ್ಯವಸ್ಥೆಯಲ್ಲಿ ಏನು ಪ್ರಯೋಜನ ಆಗಬೇಕು ಅಂತ ಅಕ್ಕಿಂತ ಮಿಗಿಲಾದ ಅದಕ್ಕೆ ಸಾಧ್ಯ ಆಗುವ ಫಲ ಇಲ್ಲದೆ ಇರ್ಬೋದು ಆದರೆ ಅದರಿಂದಾಗಿ ಪಾಪವೂ ಬಾರ್ದೇ ಇರಬಹುದು ಆದರೆ ನಮಗೆ ಏನಾಗತ್ತೆ ಅಂದ್ರೆ ಸಂಧ್ಯಾ ಮಾಡಿಲ್ಲ ಅಂದ್ರೆ ಅದು ಹೇಳ್ತಾರೆ ಪ್ರತ್ಯವಾಗಿಯೂ ಇಲ್ಲದೇ ಇರ್ಬೋದು ಆದರೆ ಒಂದೇ ಒಂದು ನಮಗೆ ತಲೆ ತಿನ್ನುವ ವಿಚಾರ ನಮ್ಮ ಗುರುಗಳು ನಾವು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೆ ಏರ್ಲಿಕ್ಕೆ ನಮ್ಮ ಗುರುಗಳೇ ಕಾರಣರಾಗಿದ್ದಾರೆ ಅವರೇ ಬಂದು ಏನ್ಮಾಡ್ತೀರಾ ಇದು ದೊಡ್ಡ ಪ್ರಶ್ನೆ ನಾವು ಆ ಎತ್ತರವನ್ನು ಏರ್ಲಿಕ್ಕೆ ನಮಗೆ ಗುರುಗಳು ಉಪದೇಶ ಮಾಡಿ ನಮ್ಮನ್ನು ಆ ಎತ್ತರಕ್ಕೆ ಏರ್ತಿದ್ದಾರೆ ಅವರೇ ಬಂದು ಏನು ಮಾಡಬೇಕೀರ ಇದು ಆ ಗುರುಗಳು ಇಷ್ಟು ಉಪಚಾರ ಮಾಡಿದ್ದಾರೆ ಅಂತವರನ್ನು ನಾವು ಸ್ವಾಗತ ಪೂಜೆ ಮಾಡಿಲ್ಲ ಅಂದ್ರೆ ನಮಗೆ ಪ್ರತ್ಯವಾಯ ಬರಲ್ವಾ ಹೇಳ್ರೆ ಈಗೇನ್ ಹೇಳ್ತೀರಾ ಅಂತ ಹೇಳಿದ್ರೆ ಆ ಗುರು ಅಂತ ಹೇಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಗುರುದೇವತಾಗಿ ಪೂಜಾ ಮಾಡ್ಲಿಲ್ಲ ಅಂದ್ರೆ ಅನರ್ಥ ಆಗತ್ತೆ ಮಾಡಿದ್ರೆ ಪ್ರಯೋಜನ ಇಲ್ಲಂದ್ರೆ ಅನರ್ಥ ಆಗತ್ತೆ ಅಂದ್ರೆ ಹಾಗಾಗಿ ಅವನ ಸಂವಿಧಾನ ಪ್ರಾಪ್ತಿಯಾದಾಗ ಖಂಡಿತವಾಗಿ ನನ್ನನ್ನು ಏಸಪ್ಪ ನಮ್ಮ ಗುರುಗಳು ಬಂದಾಗ ಇಷ್ಟು ಎತ್ತರ ಕೇಳಿಸಿದವರು ಅವರು ಅವರನ್ನು ನಾನು ಸ್ವಾಗತಿಸಿ ಗೌರವ ನನಗೆ ಪ್ರತ್ಯವ ಬರುತ್ತೆ ಅಂತ ಹೇಳಿ ಆ ಗುರು ಶಿಷ್ಯನ ಹೇಳಿ ಅವ್ರು ಕೂತ್ಕೊಳ್ಬೇಕು ಅಂದ್ರೆ ಅದೂ ಇಲ್ಲ ಯಾಕೆಂದ್ರೆ ನಚಾಕ್ಷ ಸರ್ವಭೂತ ಕಷ್ಟಿದರ್ಥ ವ್ಯಪಾಶ್ರಯ ಅಂದ್ರೆ ಈ ಅಸಂಪ್ರಜ್ಞಾತ ಸಮಾವ್ಯವಸ್ಥೆಯಲ್ಲಿದ್ದವನಿಗೆ ಯಾವುದೇ ಜೀವರಾಶಿಗಳ ವಿಷಯದಲ್ಲಿ ಆಗಲಿ ಅವನಿಗೆ ಅರ್ಥದ ಪ್ರಾಪ್ತಿ ಗುರುಗಳು ಬಂದರೂ ಪ್ರಯೋಜನ ಇಲ್ಲ ಅದರಿಂದಾಗಿ ದೊಡ್ಡ ಪ್ರಯೋಜನ ಇಲ್ಲ ಎಷ್ಟು ಅರ್ಥ ನೋಡಿ ಗುರುಗಳಿಂದ ಅವರ ಸೇವೆ ಮಾಡಿದವರಿಗೆ ದೊಡ್ಡ ಹೇಳಿಕೊಳ್ಳುವ ಪ್ರಯೋಜನ ಇಲ್ಲ ಏನು ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಅಂದ್ರೆ ಏನರ್ಥ ಯಾರ ಅರ್ಥಸ್ಥ ವೆಪಾಶಯ ಪ್ರಾಪ್ತಿ ಏನ ಅರ್ಥ ಅಂದ್ರೆ ದರ್ಶನ ಭಾಷಣ ಪೂಜನಾದಿ ವ್ಯಾಪಾರದಿಂದ ಏನೊಂದು ಪ್ರಯೋಜನ ಆಗಬೇಕು ಗುರುಭಿಷೇಕವಾದ ದರ್ಶನ ಸಂಭಾಷಣಾದಿಗಳಿಂದ ಏನೊಂದು ವ್ಯಾಪಾರ ಆಯಿತು ಅದರಿಂದ ಏನಾಗತ್ತೆ ಅವನಿಗೆ ಪುರುಷಾರ್ಥ ಪ್ರಾಪ್ತಿ ಅದು ಕಾರಣವಾಗುತ್ತೆ ದೊಡ್ಡ ಪುರುಷಾರ್ಥ ಸಿಗತ್ತೆ ಅದಕ್ಕೋಸ್ಕರ ಅವನು ಮಾಡಬೇಕು ಸುಮ್ಮನೆ ಕೂತ್ಕೊಳ್ಬಾರ್ದು ಅಂದರೆ ಖಂಡಿತವಾಗಿಯೂ ಅವನಿಗೆ ಎಚ್ಚೆತ್ತು ಗುರುಗಳ ಸೇವೆ ಸ್ತೋತ್ರ ಕೀರ್ತ ಏನ್ ಮಾಡಿದ್ರು ಕೂಡ ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿ ಏನೊಂದು ಆತ್ಮರಥಿ ಬರುತ್ತೆ ಅದು ಎಚ್ಚೆತ್ತು ಗುರುಗಳ ಸೇವೆ ಮಾಡಿದ್ರು ಬರ್ಬೋದು ಅದು ಅಷ್ಟು ಜೋರಿದೆ ಹಾಗಾಗಿ ಗುರುಗಳು ಬದಲು ಹೇಳ್ಬೇಡ ಚಪ್ಪ ಯ ಆದರೂ ಹೇಳ್ಬೇಡ ನಾನಂತೂ ಹೇಳ್ಬೇಡ ಅದಕ್ಕೆ ಗುರುಗಳು ಹೇಳುತ್ತ ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಬಿಟ್ಟು ಗುರುಗಳು ಕೂತ್ಕೊಳ್ಳಿ ಏನ್ ಬೇಕಾದ ನಾನಂತೂ ಅಲ್ಲೇ ಹೇಳ್ತೇನೆ ಅಷ್ಟು ಮಹತ್ವ ಇದೆ ಅಷ್ಟೇ ಅಲ್ಲ ಗುರುಪೂಜಾದಿಗಳನ್ನು ಮಾಡಿಲ್ಲ ಅಂತ ಹೇಳ್ಕೊಂಡು ಅನರ್ಥ ಆಗೋದಿಲ್ಲ ಕಾರಣ ಎಂದೇ ಹರಿಸ್ಮರಣೆ ಮಾಡುವವನಿಗೆ ಪಾಪ ಎಲ್ಲಿ ಬರುತ್ತೆ ಅವನು ಪಾಪ ಮಾಡ್ತಾನೆ ಪುಣ್ಯ ಮಾಡ್ತಾ ಇದ್ದಾನೆ ಗುರು ಶುಶ್ರಾದಿಕ್ಕಿಂತ ಮಿಗಿಲಾದಂತಹ ಹರಿಸ್ಮರಣೆ ನಿರಂತರವಾಗಿ ಮಾಡ್ತಾ ಇದ್ದಾನಂದ್ರೆ ಅದಕ್ಕಿಂತ ಮಿಗಿಲಾದಂತಹ ಪುಣ್ಯ ಕೆಲಸ ಏನು ಅರ್ಥ ಮಾಡ್ತೇವೆ ನಾವು ಹರಿಯನ್ನು ನಿರಂತರ ಸ್ನಾನ ಮಾಡಲಿಕ್ಕೋಸ್ಕರವೇ ಗುರುಪೂಜೆ ಮಾಡಿದಾರೆ ನಾವು ಆ ಎತ್ತರ ಏರಿ ಅವನು ಮಹಾನಂದವನ ಪಡೆದ ನಂತರ ಈ ಚಿಕ್ಕವಾದ ಗುರುಪೂಜೆ ಯಾಕೆ ಮಾಡಬೇಕು ಅವನು ಅದು ಮಾಡಿಲ್ಲ ಅಂದರೆ ಅನತ್ತೈನು ಆಗಲ್ಲ ಇಷ್ಟು ಹೇಳಿ ಗುರುತಿದ್ದು ಸರಿ ಅಷ್ಟೇ ಅಲ್ಲ ಇನ್ನೊಂದು ವಿಚಾರವನ್ನು ಕೇಲ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇವನಿಗೂ ಅಷ್ಟೇ ಇನ್ನೊಂದು ಅರ್ಥವನ್ನು ಅಲ್ಲಿ ಹೇಳಬೇಕು ಯಾಕೆಂತ ಹೇಳಿದ್ರೆ ಯಾರಿಗೆ ಕರ್ಮದಲ್ಲಿ ರಿಯಾಯಿತಿ ಅಂದರೆ ಒಬ್ಬ ಮಾನವನಿಗೆ ಮಾನವ ಅಂದರೆ ಅಪರೋಕ್ಷ ಜ್ಞಾನಿ ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿರುವಾಗ ಅವನಿಗೆ ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಅನರ್ಥ ಅಲ್ಲಿ ಆಗದಿಲ್ಲ ಮಾಡಿದ್ರು ಹೇಳಿಕೊಳ್ಳೋ ಪ್ರಯೋಜನ ಇಲ್ಲ ಗುರುಗಳು ಅವರಿಗೆ ಸೇವಾದಿರುವಂತ ಹೇಳ್ಕೊಳ್ಳೋ ಪ್ರಯೋಜನ ಇಲ್ಲ ಅವ್ರು ಹೇಳಬೇಕಾಗಿಲ್ಲ ಏನು ತೊಂದರೆ ಆಗೋಲ್ಲ ಅಂತ ಇನ್ಯಾರಿಗೆ ಕಾರ್ಯದ ಈ ಕರ್ಮದ ವಿನಿಯಾಗಿ ತಿಳಿದ್ರೆ ಆ ಇದು ಮುಕ್ತರಿಗೆ ಇಲ್ಲ ಇಲ್ಲಿ ಮಾನವ ಎಂಬುದಕ್ಕೆ ಎಷ್ಟಾತ್ಮ ಪ್ರೀತಿ ತೃಪ್ತಿ ಸಂತೋಷ ಅಂತ ಎರಡಿದೆ ಅಂದರೆ ಎಷ್ಟು ಆತ್ಮರತಿರೇವ ಸ್ಯಾ ಆತ್ಮತೃಪ್ತ ಮಾನವ ಆತ್ಮನ್ನೇ ಮತ್ತು ಸಂತುಷ್ಟ ತಸ ಕಾರ್ಯ ನಿದ್ಯತೆ ಅಂತೆ ಇಲ್ಲಿ ಮುಕ್ತ ಅಂತ ಅರ್ಥ ಮಾಡಿದ್ದಾರೆ ಅಂದರೆ ಅವರು ಈ ತೃಪ್ತಿ ಮತ್ತು ಸಂತೋಷ ಎಂಬುದಕ್ಕೆ ಒಂದೇ ಅರ್ಥ ಪ್ರೀತಿ ಅಂತ ಅರ್ಥ ಪರಮಾತ್ಮನಿಂದ ತೃಪ್ತನಾಗಿದ್ದಾನೆ ಅಂದರೆ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ ಪರಮಾತ್ಮನಿಂದ ಪ್ರೀತಿಯನ್ನು ಸಂಪಾದನೆ ಮಾಡಿದ ಮತ್ತು ಪರಮಾತ್ಮನಲ್ಲೇ ಸಂತುಷ್ಟ ಎರಡು ಒಂದೇ ಆಗುತ್ತೆ ಅಂದ್ರೆ ಪರಮಾತ್ಮನಿಂದ ಅವನ ತೃಪ್ತ ಯಾಕ ಅಂದರೆ ಪರಮಾತ್ಮನಲ್ಲೇ ಮನಸ್ಸಿಕ್ಕದ್ರಿಂದ ಪರಮಾತ್ಮನ ಅನುಗ್ರಹದಿಂದ ಅವನು ಸಂತೃಪ್ತಿಯನ್ನು ಕೊಡ್ತಿದ್ದಾನೆ ಅದಕ್ಕೆ ಯಾರು ಕಾರಣ ಅಂದರೆ ಪರಮಾತ್ಮನಲ್ಲೇನೇ ಮನಸ್ಸಿಕ್ಕದ್ದೇ ಕಾರಣ ಅಂತ ಅವನಿಗೆ ಮಾತ್ರ ಕರ್ಮ ಅಂದರೆ ಮುಕ್ತ ಸೇವ ಕಾರ್ಯ ಅಂತ ಅಂದರೆ ಏನರ್ಥ ಮುಕ್ತನಿಗೆ ಯಾವ ಕಾರ್ಯ ಇಲ್ಲ ಯಾಕಂದ್ರೆ ಅವನು ಪರಮಾತ್ಮನಿಂದ ಮನಸ್ಸುಳ್ಳವನಾಗಿ ಯಾಕಂದ್ರೆ ಹರವು ನಿಯದ ಚಿತ್ತ ಗೃಹವತ್ ತತ್ಪ್ರವೇಶನ ಹರಿಯಲ್ಲೇ ನಿರಂತರವಾದ ಚಿತ್ತ ಇದೆ ಹರಿಸಿದ್ದಾನೆ ಆ ಹರಿಯಲ್ಲೇ ಚಿತ್ತ ಇದ್ದುದರಿಂದಾಗಿ ಹರಿ ಅನುಗ್ರಹದಿಂದ ಸಂತೋಷದಿದ್ದಾನೆ ಆ ಅವಸ್ಥೆಗೆ ತಲುಪು ಮುಕ್ತ ಮಾತ್ರ ಅಂತಹ ಮುಕ್ತನಿಗೆ ಕಾರ್ಯದ ನವೀದ್ಯತೆ ಅವ್ರಿಗೇನು ಕೆಲಸ ಮಾಡಬೇಕಾಗಿಲ್ಲ ಅಲ್ರೀ ಏನ್ರಿ ನೀವು ಅಂತ ಮಾತು ಹೇಳ್ತಾ ಇದ್ದೀರಿ ಅಂದರೆ ಕೃಷ್ಣೋ ಮುಕ್ತೈ ವಿದ್ಯತೆ ವೀತ ಮೋಹಿ ಮೋಹವನ್ನು ಮೋಹ ಪಟಲವನ್ನು ಹರಿದುಕೊಂಡ ಮುಕ್ತರೆಲ್ಲರೂ ಕೂಡ ಕೃಷ್ಣನನ್ನು ಪೂಜೆ ಮಾಡ್ತಾರೆ ಹೇಳ್ತಾರೆ ಮಗ ಎನ್ನಾಸ್ತೆ ಕೆಲವರು ಧ್ಯಾನ ಮಾಡ್ತಾ ಕೂತ್ಕೊಳ್ತಾರೆ ಕೆಲವರು ಭಾಗವತ ಓದ್ತಾ ಕುತ್ಕೊಳ್ತಾರೆ ಕೆಲವರು ವೇದ ಓದ್ತಾ ಇದ್ದಾರೆ ವೇದದಿಂದ ಸ್ತೋತ್ರ ಮಾಡ್ತಾರೆ ಕೆಲವರು ಭಾಗವತದಿಂದ ಬ್ರಹ್ಮಾತ್ವ ವಿಜ್ಞಾನ ಯಜ್ಞ ಮಾತ್ರ ಕಚ್ಚಿತ್ ಬ್ರಹ್ಮ ಯಜ್ಞ ಮಾಡ್ತಾ ಇದ್ದಾರೆ ಇನ್ನೊಬ್ಬ ದೇವರ ಧ್ಯಾನ ಮಾಡ್ತಾರೆ ಇನ್ನೊಬ್ಬ ಸಾಮವೇದಿಂದ ದೇವನ ಸ್ತೋತ್ರ ಮಾಡ್ತಾರೆ ಇನ್ನೊಬ್ಬ ಬ್ರಹ್ಮ ಇನ್ನೊಬ್ಬ ಋಗ್ವೇದದಿಂದ ಇನ್ನೊಬ್ಬ ಜಾತವಿದ್ಯ ಮಹಾಭಾರತ ಭಾಗವತಾದಿಗಳಿಂದ ಏನ್ ಮಾಡ್ತಾ ಇರ್ತಾರೆ ನೈಪುಣ್ಯಸ್ಥ ರವಂತೆ ಗುಣಾನುಕಥನೇ ಹರೇ ಕೆಲವರು ಭಗವಂತನ ಗುಣಗಾನ ಮಾಡ್ತಾ ಇರ್ತಾರಂತೆ ಹೋಗ್ಸಲ್ಲಿ ಕೆಲವರು ಧ್ಯಾನ ಮಾಡ್ತಾ ತೊಡ್ಕೊಳ್ತಾರೆ ಅವರೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಯಜ್ಞ ಮಾಡ್ತಾರೆ ಹೋಮ ಮಾಡ್ತಾರೆ ಅಂತ ಇಲ್ಲೇ ಅಲ್ವಾ ಅಂದ್ರೆ ಮುಕ್ತರಿಗೆ ಗರ್ವ ಹೇಳ್ತಾರಲ್ಲ ಅಲ್ಲಿ ಅಂದ್ರೆ ಮುಕ್ತ ಮಾಡ್ತಾರೆ ಮಾಡಲೇಬೇಕಂತ ಅವರಿಗೆ ವಿಧಿ ಇಲ್ಲ ವಿಧಿ ಬದ್ಧರಾಗಿ ಅವರು ಮಾಡುವುದಲ್ಲ ಮತ್ತೆ ಯಾಕೆಂದ್ರೆ ಸ್ವೇಚ್ಛೆಯಿಂದಲೇನೇ ಮಾಡ್ತಾರೆ ಫಲದ ಅಪೇಕ್ಷೆಯನ್ನ ಮಾಡುವುದಲ್ಲ ಅಷ್ಟೇ ಅವರಿಗೆ ಅಲ್ಲಿ ಅವರು ಸಾಮಗಾನ ಮಾಡುವುದಾಗ್ಲಿ ದೇವರ ಧ್ಯಾನ ಮಾಡುವುದಾಗ್ಲಿ ದೇವರ ಪೂಜೆ ಮಾಡುವುದಾಗ್ಲಿ ಅದು ಆನಂದಕ್ಕೆ ಸಾಧನವಲ್ಲ ಅದು ಆನಂದ ರೂಪವೇ ಆಗುತ್ತೆ ಮುಕ್ತಿ ಆನಂದ ರೂಪಿರಿ ಇಲ್ಲಿ ಮುಕ್ತಿ ಇಲ್ಲಿ ಭಕ್ತಿ ಅಂದ್ರು ಆನಂದಕ್ಕೆ ಸಾಧನ ಮೋಕ್ಷದಲ್ಲಿ ಭಕ್ತಿಯೇ ಆನಂದ ರೂಪ ನೀವು ಉಪಾಸನ ಮಾಡಿದ್ರೆ ಅದು ಸಾಧಕ್ಕೆ ಸಾಧನ ಅದೇ ಪರ ರೂಪದಲ್ಲಿರ ಅದು ಸ್ವೇಚ್ಛೆಯಿಂದ ಮಾಡಿ ಮಾಡಿ ಮಾಡಿ ಮಾಡಿ ಅಭ್ಯಾಸ ಆದ್ಮೇಲೆ ಅದು ಬಿಟ್ಟು ಕುತ್ಕೊಳ್ಳಿಕ್ ಆಗೋಲ್ಲ ಏಕಾದ್ರಿ ಉಪವಾಸ ಮಾಡ್ತಾರ ಇಲ್ಲ ಅಂದ್ರೆ ಏನ್ ಹೇಳ್ಬೇಕಿರೀ ಇಲ್ಲಿ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟು ಅಲ್ಲಿ ಮಾಡ್ತಾರಂತ ಸಂಜಾ ಅಂದ್ರೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾಕೆಂದ್ರೆ ಬಿಟ್ಟು ಕುತ್ಕೊಳ್ಳಿಕ್ಕಾಗುತ್ತೆ ಸ್ವಭಾವ ಹಾಗೆ ಆಗುತ್ತೆ ಅದು ಫಲರೂಪ ಅದು ಅದರ ಮೇರು ಫಲ ಸಾಧನೆ ಇಲ್ಲ ಹಾಗಾಗಿ ನಿಜವಾಗಿ ಅವರಿಗೆ ವಿಧಿಬದ್ಧವಾಗಿ ಅವರು ಅವರಿಗೆ ಆಗ್ತಾರೆ ವಿಧಿವಿಹಿತವಾದ ಕರ್ಮ ಇಲ್ಲ ಏನು ಮಾಡಿದ್ರಂದ್ರೆ ಏನು ತೊಂದರೆ ಇಲ್ಲ ಇಚ್ಛೆಯಿಂದ ಮಾಡ್ತಾರೆ ಬಿಡ್ತಾರೆ ಆಡಿಲ್ಲ ಏನು ತೊಂದರೆ ಆಗಲ್ಲ ಹಾಗಾಗಿ ಅವರಿಗೆ ನಿರ್ಬಂಧ ಇಲ್ಲ ಮಾಡಿದ್ರೆ ಮಾಡಿದ್ರೆ ಬಿಟ್ಟು ಬಿಟ್ಟು ಅಲ್ಲಿ ವಿಹಿತವಾದ ಯಾವ ಕರ್ಮವೂ ಅವರಿಗೆ ಇರುವುದಿಲ್ಲ ಹಾಗೆ ಇಬ್ಬರಿಗೆ ಮಾತ್ರ ಕರ್ಮದಲ್ಲಿ ವಿನಾಯಿತಿ ಒಬ್ಬ ಇಲ್ಲಿ ಸಂಸಾರದಲ್ಲಿ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ತಲುಪಿದವನಿಗೆ ಇಲ್ಲಂತಾದ್ರೆ ಪ್ರತಿಯೊಬ್ಬರಿಗೂ ಕರ್ಮ ಬೇಕು ಆಚಾರ್ಯವಂತು ಹೇಳ್ತಾ ಇದ್ದಾರೆ ಏನಂದ್ರೆ ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋಧರಣ ಕ್ಷಮ ಏತಾದೋಪಿ ಶೌತಂ ಸ್ವಾರ್ಥಂ ಪರೀಕ್ಷೆಗೆ ಮೂರು ಲೋಕವನ್ನು ಉದ್ಧಾರ ಮಾಡುವ ತಾಕತ್ತು ಮಹಾ ಪ್ರಭಾವಶಾಲಿ ಅಷ್ಟೇ ಅಲ್ಲ ತ್ರಿಕಾಲ ಜ್ಞಾನ ಜ್ಞಾನಿ ಇಷ್ಟು ಎತ್ತರದ ಜ್ಞಾನ ಇಷ್ಟು ಪ್ರಭಾವ ವರ್ತಿಸುಳ್ಳ ವ್ಯಕ್ತಿಯು ಕೂಡ ಭಗವಂತನ ಆದೇಶ ರೂಪವಾದ ವಿಧಿಯಲ್ಲಿ ಕರ್ಮದಲ್ಲಿ ಏನಿಲ್ಲ ರಿಯಾಯಿತಿ ಇಲ್ಲ ಆತನು ಮಾಡಬೇಕು ಈ ಎರಡ ಅವಿದ್ದಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡಪ್ಪ ಅದು ಎಲ್ಲ ರಿಯಾಯಿತಿ ಇರುವುದು ಏನಂತಾರೆ ಹಾಗಾದರೆ ಅಸಂಪ್ರಜ್ಞಾತ ಸಮಾಧವಸ್ಥೆ ಮುಕ್ತಕ್ಕೆ ಮುಕ್ತನಿಗೆ ಮಾತ್ರ ಕರ್ಮ ಇಲ್ಲ ಅಂತಿರುವುದು ನಿನ್ನಂಥವರಿಗೆ ಕರ್ಮ ಅವಶ್ಯ ಹಾಗಿಂದಾಗಿ ತಸ್ಮಾತ್ ಅಸಕ್ತ ಫಲದಲ್ಲಿ ಸ್ನೇಹವನ್ನು ಕಳಿಸಿಕೊಂಡು ಮತ್ತೆ ಆಸಕ್ತ ವಿಷ್ಣುವಿನಲ್ಲಿ ಆಸಕ್ತಿಯನ್ನು ಹೊಂದಿ ಆ ಕಾಯ ಪ್ರತಿಭು ಸಂಭೂಮ ಸಕಃ ವಿಷ್ಣುವಾಸಕ ಆ ಅಂದ್ರೆ ವಿಷ್ಣು ಅವನಲ್ಲಿ ಆಸಕ್ತಿ ಆದರೆ ಕರ್ಮ ಫಲಾನಗಳಲ್ಲಿ ಅನಾಸಕ್ತಿ ಆಸಕ್ತಿ ಇಲ್ಲ ಕಾರ್ಯಂ ಕರ್ಮ ಸಮಾಚಾರ ಅವಶ್ಯ ಕರ್ತವ್ಯ ಮಾಡು ಹೇಗೆ ಮಾಡು ಸಮಾಚಾರ ಆಚಾರ ಅಂತ ಕರ್ಮ ಕಡು ಮಾಡಬೇಕು ಸಮಾಚಾರ ಆಚಾರ ಅಂತ ಹೇಳಲಿಲ್ಲ ಸಮಾಚಾರ ಅಂತ ಹೇಳಿದ್ರು ಏನರ್ಥ ಸಮ್ಯಕ್ ಭಕ್ತಿ ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ಹರಿಯರ್ಪಣಾ ಬುದ್ಧಿ ಪೂರ್ವಕವಾಗಿ ಮಾಡಿದರೆ ಅದು ಸಮಾಚಾರ ಅದು ಸದಾಚಾರ ಅದು ಒಂದರ್ಥ ಇನ್ನೊಂದು ಸಮಾಚಾರ ಇನ್ನೊಂದರ್ಥ ಸಂ ಅಂದ್ರೆ ಯಾರು ಅಕಯ ದ್ರವಿಭೂ ಸಂ ಭೂ ಮಾಕ ವಿಷ್ಣುವ ಏಕಾಕ್ಷರ ಕೋಶ ಅಲ್ಲಿ ಸಂ ಅಂದ್ರೆ ಪರಮಾತ್ಮ ಕೇಳ ಅಂದ್ರೆ ಸಂಭಮೂವ ಭುವನ ಗುಪ್ತ ಚತುರ್ಮುಖ ಬ್ರಹ್ಮದೇವರು ಸಂಭೂವ ಅಂಬುದಕ್ಕೆ ಅಥರವಣ ಉಪನಿಷತ್ತು ಭುವನದ ರಕ್ಷಕನಾದ ಚತುರ್ಮುಖ ಬ್ರಹ್ಮ ಸಂಭವೂವ ಸಂ್ ಅಂದ್ರೆ ವಿಷ್ಣುವಿನಿಂದ ಬಬೂವಾ ಅಂತ ಅರ್ಥ ಮಾಡಿದ್ದಾರೆ ಸಂ ಅಂದ್ರೆ ವಿಷ್ಣು ಹಾಗರೆ ವಿಷ್ಣು ಉದ್ದೇಶ ಆಚರ ಹರಿ ಪ್ರೀತಿಗೋಸ್ಕರ ಹರಿಯನ್ನುದ್ದೇಶ ಮಾಡಲು ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೂತಿ ಪುರುಷ ಫಲಾಪೇಕ್ಷೆಯನ್ನು ತೊರೆದು ಹರಿ ಅರ್ಪಣ ಬುದ್ಧಿಯಿಂದ ಹರಿಯನ್ನು ಉದ್ದೇಶಿಸಲು ಕರ್ಮ ಮಾಡಿದರೆ ಪರಮ ಆಪ್ನೋತಿ ಪುರುಷ ಪರಮಾತ್ಮನನ್ನೇ ಹೊಂದುತ್ತಾನೆ ಹೇಗೆ ಜ್ಞಾನ ದ್ವಾರ ಹಾಗಾಗಿ ನೀನು ಕರ್ಮ ಮಾಡಲೇಬೇಕು ಅಂತ ವಿಚಾರ ಇತ್ತು ಇಟ್ಟು ಹೇಳಿದೆ ಕೃಷ್ಣ ಹತ್ತಾನೆ ಮುಂದೆ ನೋಡಿ ನಮಗೊಂದು ಪ್ರಶ್ನೆ ಬಂತು ಏನಂದ್ರೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ ಈಗ ನಮಗೆ ಬೇಡ ಅಂತ ಕರ್ಮ ಯಾಕೆ ಗೊತ್ತು ನೋಡಿ ನಾನು ಏನು ಹೇಳ್ತದೆ ತನೇವಂ ವಿದ್ವಾನ್ ಅಮೃತ ಇಹತಿ ನಾನೆಪ್ಪಂತಾಯ ಕರ್ಮ ಯಾವುದು ಮಾರ್ಗ ಮೋಕ್ಷಕ್ಕೆ ಅಂದರೆ ಜ್ಞಾನವೇ ಮಾರ್ಗ ಜ್ಞಾನ ಬಿಟ್ಟು ಬೇರೆ ಮಾರ್ಗ ಇಲ್ಲ ಹಾಗೆ ನಾವು ಜ್ಞಾನದಿಂದಲೇ ಮೋಕ್ಷ ಸಿದ್ಧಿ ಆಗಬೇಕಾದ್ರೆ ನಾವು ಕರ್ಮವನ್ನು ಆಸಕ್ತನಾಗಿ ನಿರಾಪರಾಸಕ್ತಿ ತೊರೆದು ಮಾಡಿದ್ರೇನೆ ಮುಕ್ತ ಮೋಕ್ಷ ಆಗ್ತದೆ ಅಂತ ನೀನು ಹೇಗೆ ಹೇಳಿ ಅಂತ ಒಂದು ಪ್ರಶ್ನೆ ಬಂದರೆ ನೋಡು ಈಗ ಸಮಯ ಎರಡು ಜ್ಞಾನ ಬರುವುದಕ್ಕಿಂತ ಮೊದಲೂ ಕರ್ಮ ಬೇಕು ಜ್ಞಾನ ಬಂದಂತರೂ ಕರ್ಮ ಬೇಕು ಯಾಕೆ ಜ್ಞಾನಕ್ಕೋಸ್ಕರ ಕರ್ಮ ಇರು ಕರ್ಮ ಮಾಡಿದಾಗ ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಬರುತ್ತೆ ಹಾಗಾಗಿ ಜ್ಞಾನ ಬರುವುದಕ್ಕಿಂತ ಮೊದಲು ಕರ್ಮ ಮಾಡೋಣ ಜ್ಞಾನ ಬಂದ ನಂತರ ನಾನು ಜ್ಞಾನಿ ನನಗ್ಯಾಕೆ ಕರ್ಮ ಜ್ಞಾನ ಅಂದ್ರೆ ಜ್ಞಾನ ಬಂದ್ರೆ ಮೋಕ್ಷ ಖಚಿತ ಮತ್ತೆ ಯಾಕೆ ಕರ್ಮ ಅಗತ್ಯ ಉಂಟು ಮೋಕ್ಷಕ್ಕೆ ಕರ್ಮ ಅಗತ್ಯ ಇಲ್ಲ ಜ್ಞಾನ ಬೇಕು ಜ್ಞಾನಕ್ಕೆ ಕರ್ಮ ಅಗತ್ಯ ಜ್ಞಾನ ಬಂದ ನಂತರ ಕರ್ಮ ಬೇಕಾಗಿಲ್ಲ ನನಗೆ ಕರ್ಮ ಮಾಡುವುದು ಮಾಡು ಅಂತ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ ಹೇಳಿದ್ರೆ ನೋಡಿ ಓಹೋ ಹಾಗಲ್ಲಪ್ಪ ಜ್ಞಾನ ಬಂದ ನಂತರವೂ ಬೇಕು ಕರ್ಮ ಜ್ಞಾನ ಮೊದಲು ಬೇಕೇ ಬೇಕು ಏಕೆ ಜ್ಞಾನಕ್ಕೋಸ್ಕರ ಜ್ಞಾನ ಬಂದ ನಂತರ ಮೋಕ್ಷ ಗ್ಯಾರಂಟಿ ಆದ ಕರ್ಮ ಯಾಕೆ ಜ್ಞಾನ ಕರ್ಮ ಸಮುಚ್ಚಯ ಅಲ್ಲ ಜ್ಞಾನ ಬೇಕು ಕರ್ಮೂ ಬೇಕು ಮೋಕ್ಷಕ್ಕೆ ಅಂತ ಹೇಳುವವರು ಬೇರೆಯವರು ನಾವು ಹಾಗೆ ಹೇಳೋದಿಲ್ಲ ಜ್ಞಾನ ಬಂದು ಮೋಕ್ಷ ಆಗೋದು ಗ್ಯಾರಂಟಿ ಮತ್ತೆ ಕರ್ಮ ಮಾಡಲಿ ಬಿಡ್ಲಿ ಮೋಕ್ಷ ಗ್ಯಾರಂಟಿ ಆಗುತ್ತೆ ಗುರುಗಳು ಶಾಪ ಕೊಟ್ಟರು ಮೋಕ್ಷ ಆಗೋದು ಗ್ಯಾರಂಟಿ ಹೀಗೆ ಕರ್ಮ ಮಾಡಿದೆ ಅಂತ ಕೂತ್ಕೊಂಡ್ರೆ ಮೋಕ್ಷ ಆಗೋದಿಲ್ವಾ ಮತ್ತೆ ಯಾಕೆ ಬೇಕಂದ್ರೆ ಹೌದ್ರಿ ಅದು ಏನಾಗಿದೆ ಅಂದ್ರೆ ಜ್ಞಾನದಲ್ಲಿ ಮೋಕ್ಷ ಗ್ಯಾರಂಟಿ ಜ್ಞಾನ ಬಂದ ನಂತರ ಮತ್ತೆ ಸುಮ್ಮನೆ ಕೂತ್ಕೊಂಡ್ರು ಮೋಕ್ಷ ಆಗೋದು ಗ್ಯಾರಂಟಿ ಅದು ಏನಾಗತ್ತೆ ಅಂದ್ರೆ ನಮಗೆ ಮೋಕ್ಷ ಡಲ್ಲಾಗಲ ವಿಶೇಷ ಸೌಲಭ್ಯ ಇರಬೇಕು ನಮಗೆ ಮೋಕ್ಷದಲ್ಲಿ ವಿಶೇಷ ಸೌಲಭ್ಯವಾದ ಭರ್ಜರಿ ಮೋಕ್ಷ ಆಗಬೇಕಾದ್ರೆ ಜ್ಞಾನೋತ್ತರದಲ್ಲಿ ಕರ್ಮವಾ ಅದನ್ನು ಮಾಡಿದವರು ಇದ್ದಾರೆ ಜ್ಞಾನ ಬಂದವರೂ ಮಾಡಿದವರು ಇದ್ದಾರೆ ಹಾಗಾಗಿ ನೀನು ಮಾಡು ಅಂತ ಹೇಳ್ತಾರೆ ಹೇಗೆ ಹೇಗೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಕರ್ಮನೇ ಇವ ಸಿದ್ಧಿಯಲ್ಲ ಸಂಸಿದ್ಧಿ ಕರ್ಮನೇವ ಆಸ್ಥಿ ಜನಕಾ ದಯ ಲೋಕ ಸಂಗ್ರಹ ಮೇವಾತಿರ್ಹಿಸಿ ನೋಡಿ ಹಿಂದೆ ತತ್ವಜ್ಞೋ ಜನಕೋ ರಾಜ ಜನಕ ಮಹಾರಾಜ ಮೊದಲಾದವರೆಲ್ಲ ಜ್ಞಾನಿಗಳೇ ಅವರೂ ಕೂಡ ಕರ್ಮಣ ಸಹೈವ ಕರ್ಮದ ಜತೆಗೇನೆ ಜನಕ ಪ್ರಿಯವ್ರತ ಇವರೆಲ್ಲ ಜ್ಞಾನಿಗಳಾಗಿದ್ರೂ ಕೂಡ ಕರ್ಮ ಸಹಿತ ಯೋ ಅಂದ್ರೆ ಕರ್ಮವನ್ನು ಮಾಡಿಯೇನೆ ಸಂಸಿದ್ಧಿ ಸಿದ್ಧಿ ಅಂದರೆ ಮೋಕ್ಷ ಸಂಸಿದ್ಧಿ ಅಂದರೆ ಆನಂದದ ಅತಿಶಯಿಂದ ಸೌಲಭ್ಯ ಉಳ್ಳ ಮೋಕ್ಷ ಸಿದ್ಧಿ ಆಗತ್ತೆ ಜ್ಞಾನದ ತಕ್ಷಣ ಆಗತ್ತೆ ಆದರೆ ಸಂಸಿದ್ಧಿ ಆಗಬೇಕು ವಿಶೇಷವಾದ ಆನಂದ ಅತಿಶಯ ಸೌಲಭ್ಯವುಳ್ಳ ಮೋಕ್ಷ ಅದು ಸಂಪೂರ್ಣವಾದ ಮೋಕ್ಷ ಅದು ಆಗಬೇಕಾದ್ರೆ ಕರ್ಮ ಮಾಡಬೇಕು ಜ್ಞಾನೋತ್ತರದಲ್ಲಿಯೂ ಕೂಡ ಕರ್ಮ ಮಾಡಬೇಕು ಜ್ಞಾನ ಮಾತ್ರದಿಂದ ಮೋಕ್ಷ ಆದರೂ ಕೂಡ ಮೋಕ್ಷದ ಆನಂದ ಅತಿಶಯ ಸೌಲಭ್ಯಕ್ಕೋಸ್ಕರ ಕರ್ಮದ ಅವರಿಗೆ ಜ್ಞಾನಿಗಳು ಕೂಡ ಕರ್ಮ ಸಹೈವ ಕರ್ಮ ಮಾಡಿ ಮಾಡಿಯೇ ಮೋಕ್ಷಕ್ಕೆ ಹೋಗಿದ್ದಾರೆ ಅರ್ಥ ಆಯ್ತಾ ಹಾಗಾದ್ರೆ ಜ್ಞಾನಿಗಳ ಆಚಾರ ಇದೆ ಅವರು ಕರ್ಮ ಮಾಡಿಯೇ ಮೋಕ್ಷ ಹೊಂದಿದ್ದಾರೆ ಅಂತ ಅರ್ಥ ಅಲ್ಲ ಇಷ್ಟೇ ಅಲ್ಲ ಮತ್ತೆ ನಾವು ಜ್ಞಾನಿಗಳ ಆಚಾರ ಇದೆ ಅವರು ಕರ್ಮ ಮಾಡಿಯೇ ಮೋಕ್ಷಕ್ಕೆ ಹೋಗಿದ್ದಾರೆ ಹಾಗಾಗಿ ನಾವು ಕೂಡ ಸಂಸಿದ್ಧಿಮಂದರೆ ಇನ್ನೊಂದು ಜ್ಞಾನ ನೀನು ಜ್ಞಾನಿಗಳು ಹಾಗೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕರ್ಮ ಮಾಡ್ತೇವೆ ಅಂತಿಷ್ಟೇ ಅಲ್ಲ ನೀನು ಕರ್ಮ ಮಾಡಿದರೆ ಏನಾಗತ್ತೆ ಅಂದರೆ ಭಗವಂತನಿಗೆ ಪ್ರೀತಿಯಾಗತ್ತೆ ನೀನು ದೊಡ್ಡವ ದೊಡ್ಡವರು ಏನಾದರೂ ಒಂದು ಕರ್ಮ ಮಾಡಿದ್ರೆ ಅದು ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣ ಆಗ್ತದೆ ಅಷ್ಟೇ ನೋಡಿ ಲೋಕದ ಜನರನ್ನು ಸನ್ಮಾರ್ಗದಲ್ಲಿ ತೊಡಗಿರ್ಲಿಕ್ಕೋಸ್ಕರ ದೊಡ್ಡವರಾದವರು ಏನು ಮಾಡಬೇಕು ಸನ್ಮಾರ್ಗವನ್ನು ತಿಳಿಬೇಕು ಆವಾಗ ಯದ್ಯದಾಚರಿಸ್ರೆಂತಹ ತತ್ತದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಃ ತದನ್ನು ಬರ್ತದೆ ಅಂತ ದೊಡ್ಡವರ ಆಚಾರವನ್ನ ಅವರ ಕರ್ಮ ಅವರ ನೆಡೆಯನ್ನ ಆದರ್ಶವಾಗಿಟ್ಕೊಂಡು ಜನರು ಆ ದಾರಿಯಲ್ಲಿ ತೊಡಗುತ್ತಾರೆ ಹಾಗಾಗಿ ಜನರನ್ನ ಸತ್ಕಾರ್ಯದಲ್ಲಿ ತೊಡಗಿಸುವುದೇನುಂಟು ಇದು ಲೋಕ ಸಂಗ್ರಹ ಇದನ್ನು ಒಬ್ಬ ವ್ಯಕ್ತಿ ಪ್ರಭಾವಿತನಾದ ಪ್ರಭಾವಶಾಲಿಯಾದ ಮಹಾತ್ಮ ಅವನು ಮಾಡಿದರೆ ಅದರಿಂದ ಈ ಲೋಕಸಂಗ್ರಹದಿಂದ ದೇವರಿಗೆ ಪ್ರೀತಿಯಾಗುತ್ತೆ ದೇವರಿಗೆ ಪ್ರೀತಿಯಾದರೆ ಮೋಕ್ಷದಲ್ಲಿ ಆನಂದ ಅತಿಶಯಕ್ಕೆ ಕಾರಣವಾಗತ್ತೆ ಅದಕ್ಕೋಸ್ಕರ ಜ್ಞಾನಿಗಳು ಜನಕ ಮಹಾರಾದ ಮೊದಲಾದರೂ ಮಾಡಿದವರು ಇದ್ದಾರೆ ನೀನು ಮಾಡುವಷ್ಟೇ ಅಲ್ಲ ಅದು ಜ್ಞಾನಿಗಳ ಆಚಾರ ಜ್ಞಾನಿಗಳ ನಡೆಯನ್ನು ನೀನು ನಡೀಬೇಕು ಮಾರ್ಗವನ್ನು ಇಷ್ಟೇ ಅಲ್ಲ ಅಯ್ಯೋ ದೇವರೇ ಆ ರೀತಿಯಾಗಿ ಜ್ಞಾನಗಳು ನಡೆದಂತೆ ನಾವು ಕೂಡ ಇನ್ನೊಬ್ಬರಿಗೆ ಮೇಲ್ಪಂಕ್ತಿ ಆಗುವಂತೆ ನಡೆದುಕೊಂಡ್ರೆ ಅದೇ ಲೋಕ ಸಂಗ್ರಹ ಅಲ್ವಾ ಅದರಿಂದಾಗಿ ದೇವರಿಗೆ ಪ್ರೀತಿ ಆಗುದಿಲ್ವಾ ಆ ದೇವರಿಗೆ ಪ್ರೀತಿ ಆದರೆ ಮೋಕ್ಷದ್ರೆ ಆನಂದ ಅತಿಶಯ ಆಗುದಿಲ್ಲ ಅದಕ್ಕೋಸ್ಕರ ಮಾಡಬೇಕು ಅಜ್ಞಾನಂ ಜ್ಞಾನದ ಕರ್ಮ ಏನೂ ತಿಳುವಳಿಕೆ ಇದ್ದವರಿಗೆ ಕರ್ಮ ಮಾಡಿದ್ರೆ ಜ್ಞಾನ ಬರತ್ತ ಅಪರೋಕ್ಷ ಜ್ಞಾನ ಬಂದ ನಂತರ ಲೋಕ ಶಿಕ್ಷಣಕ್ಕೋಸ್ಕರ ಕರ್ಮ ಮಾಡಿದ್ರೆ ಆ ಕರ್ಮದಿಂದ ಆ ಲೋಕ ಸಂಗ್ರಹ ರೂಪವಾದ ಕರ್ಮದಿಂದ ದೇವರಿಗೆ ಪ್ರೀತಿ ದೇವರಿಗೆ ಪ್ರೀತಿಯಾದರೆ ಅದು ಮೋಕ್ಷೆ ಆನಂದ ಅತಿಶಯಕ್ಕೆ ಕಾರಣವಾಗತ್ತೆ ಅಜ್ಞಾನಂ ಜ್ಞಾನದಂ ಕರ್ಮ ಜ್ಞಾನಿನ ಲೋಕ ಸಂಗ್ರಹ ಅದೈವ ತುಷ್ಟಿದಂ ಮಹ್ಯಂ ಸಾ ಪೂರ್ತಿದ ಆ ದೇವರ ತೃಪ್ತಿ ಏನಿದೆ ಆ ದೇವರಿಗೆ ಸಂತೋಷ ಪಡಿಸೋದೇನಿದೆ ಅದು ಮೋಕ್ಷಾನಂದಕ್ಕೆ ಚಾನ ಆಗಿರ್ತದೆ ನೀನು ಅಪರೋಕ್ಷ ಜ್ಞಾನಿ ಆಗಿರ್ಬೋದು ಇಲ್ಲಿಗೆ ಮೋಕ್ಷ ಖಚಿತ ಆದರೆ ನೀನು ಮೇಲ್ಪಂಥಿ ಆಗಬೇಕು ಲೋಕಕ್ಕೆ ಅದರಿಂದಾಗಿ ಈ ಲೋಕ ಶಿಕ್ಷಣಕ್ಕೋಸ್ಕರ ನೀರು ಮಾಡಿದರೆ ದೇವರಿಗೆ ಪ್ರೀತಿ ಆಗತ್ತೆ ಅದರಿಂದಾಗಿ ನಿಮಗೆ ಆನಂದಿ ಆಗತ್ತೆ ಆ ದೃಷ್ಟಿಕೋನದಿಂದಲೂ ನೀರು ಮಾಡಬೇಕು ಎಂಬ ಮಾತನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಒಂದು ಮಾತು ಬಹಳ ಇದನ್ನು ನಾಳೆ ಹೇಳೋಣ ಇಲ್ಲಿ ಲೋಕ ಇದು ಮಧ್ವಾಚಾರ ಲೋಕ ಸಂಗ್ರಹಕ್ಕೋಸ್ಕರ ಕರ್ಮ ಮಾಡಬೇಕು ಅಂತ ಇಷ್ಟು ಭಾಗವತ್ ಭಗವದ್ಗೀತೆಯಲ್ಲಿದೆ ಮಧ್ವಾಚಾರ ಕೈತ ಒಂದು ಅರ್ಥ ಹಾಕಿದ್ರು ಲೋಕ ಸಂಗ್ರಹ ಯಾಕೆ ಮಾಡ್ಬೇಕು ಲೋಕ ಸಂಗ್ರಹ ಮಾಡ್ಲಿ ಬಿಡ್ಲಿ ಜ್ಞಾನ ಬಂದಿದೆ ಇಲ್ಲೋ ಜ್ಞಾನ ಬಂದರೆ ಕಂಪಲ್ಸರಿಯಾಗಿ ಮೋಕ್ಷ ಹಾಗೆ ಆಗತ್ತೆ ಲೋಕ ಸಂಗ್ರಹ ಆದ್ರೆ ಯಾಕೆ ಮಾಡಬೇಕು ಜ್ಞಾನ ಬಂದವರಿಗೆ ಮೋಕ್ಷ ಗ್ಯಾರಂಟಿ ಆದ್ಮೇಲೆ ಲೋಕವನ್ನು ಸನ್ಮಾರ್ಗದಲ್ಲಿ ತೊಡಗೋಸ್ಕರ ಇವನು ಕರ್ಮಾಚಾರ ಯಾಕೆ ಮಾಡ್ಬೇಕು ಈ ಲೋಕ ಸಂಗ್ರಹದಿಂದ ಏನು ಪ್ರಯೋಜನ ಮೋಕ್ಷ ಆಗೋದು ಗ್ಯಾರಂಟಿ ಮಾಡ್ಲಿ ಬಿಡ್ಲಿ ಲೋಕ ಸಂಗ್ರಹ ಇಲ್ಲ ಅದಕ್ಕೆ ಮಧ್ವಾಚಾರವನ್ನು ಹೇಳಿದ್ರು ಲೋಕ ಸಂಗ್ರಹದಿಂದ ಆನಂದ ದೇವರಿಗೆ ಪ್ರೀತಿಯಾಗಿ ಆನಂದ ಪ್ರಾಪ್ತಿ ಅಂತ ಆನಂದ ಇದು ಎಲ್ಲಿ ಭಾಗವತನ ಹೇಳಿಲ್ಲ ಇದು ಮಧ್ವಾಚಾರ ಕೈಯಿಂದ ಹಾಕಬೇಕ ಲೋಕ ಸಂಗ್ರಹ ಎಂಬುದಕ್ಕೆ ಲೋಕಶಿಕ್ಷಣ ಅಂತ ಲೋಕ ಶಿಕ್ಷಣ ಅಂದ್ರೆ ಯಾಕೆ ಮಾಡಬೇಕು ಅದಕ್ಕೇನು ಪ್ರಯೋಜನ ಅದು ಆನಂದ ರೂಪವ ಅಥವಾ ದುಃಖ ಪರಿಹಾರ ರೂಪ ಅದು ಸ್ವಯಂ ಪ್ರಯೋಜನ ಅಲ್ಲ ಅದನ್ನು ಮಾಡಿದ ಏನ್ ಪ್ರಯೋಜನ ಗ್ಯಾರಂಟಿ ಆಗತ್ತೆ ನಾನು ಲೋಕ ಸಂಗ್ರಹ ಮಾಡಿದ್ರೆ ದೇವರಿಗೆ ಪ್ರೀತಿ ಆಗತ್ತೆ ದೇವರಿಗೆ ಪ್ರೀತಿ ಆದರೆ ಆನಂದ ಆಗತ್ತೆ ಮಧ್ವಾಚಾರಿ ಹೇಳ್ತಾರೆ ಆದರೆ ಭಗವದ್ಗೀತೆಯಲ್ಲಿ ಎಲ್ಲಿದೆ ಅದು ಆದರೆ ಎರಡು ತಂದ ಅರ್ಥ ಅಲ್ವಾ ಅಂದ್ರೆ ಅಲ್ಲ ಮಧ್ವಾಚಾರ್ಯ ಇಲ್ಲಿ ಹೇಳದೇ ಇರಬಹುದು ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಆ ಲೋಕ ಸಂಗ್ರಹ ಎಂಬ ಶಬ್ದದಲ್ಲೇನೆ ಮೋಕ್ಷದ ಆನಂದದ ಸಮ್ಯಕ್ ಗ್ರಹಣಕ್ಕೋಸ್ಕರ ಅನುಭವಕ್ಕೋಸ್ಕರ ಅಂತಲ್ಲಿ ಅರ್ಥ ಇದೆ ಸಂಪಶ್ಯನ್ನಪಿ ನೀನು ದೇವರನ್ನು ನೋಡುವವನಾಗಿದ್ದರೂ ಕೂಡ ಸಂಬಂಧಿ ವಿಷ್ಣು ವಿಷ್ಣುವ ವಿಷ್ಣುವನ್ನು ನೋಡ್ತಾ ನೋಡ್ತಾ ಇರ್ತಕ್ಕಂಥವನಾಗಿದ್ದರೂ ಕೂಡ ಕರ್ಮ ನಿನಗೆ ದೇವರ ದರ್ಶನ ಆಗ್ತಾ ಇದೆ ಸಂಪಶ್ಯನ್ ವಿಷ್ಣು ಪಶ್ಚನ್ ದೇವರು ನೋಡ್ತಾ ಇದ್ವಿ ನೋಡುವನಾಗಿದ್ರು ಕೂಡ ಕರ್ಮ ಮಾಡಬೇಕು ಯಾಕೆ ಲೋಕ ಸಂಗ್ರಹಂ ಫಲಂ ಸಂಪಶ್ಯನ್ ಇನ್ನೊಂದರ್ಥ ಲೋ ಸಂಗ್ರಹ ಏನಂತ ಮದುವೆ ಆಚಾರ್ಯ ಇಲ್ಲಿ ಹೇಳಿಲ್ಲ ಬೇರೆ ಕಡೆ ಹೇಳ್ತಾರೆ ಉಪನಿಷತ್ ಬಾಚೇರಿ ಲೋ ಅಂದ್ರೆ ಏನ್ ಹೇಳಿ ಇಂಗ್ಲಿಷ್ ಲೋ ಅಲ್ಲ ಕನ್ನಡ ಲೋ ಅಲ್ಲ ಇಂಗ್ಲಿಷ್ ಲೋ ಅಲ್ಲ ಮತ್ತೆ ಸಂಸ್ಕೃತದ ಲೋ ಸಂಸಾರುಪ್ತ ಹಾಗೆ ಲೋ ಸಂಸಾರ ಯಾರಿಗೆ ಲೋಪ ಆಗಿದೆ ಲೋ ಅನ್ನು ಲೋಪಾಗಿದೆ ಯಾರಿಗೆ ಮುಕ್ತರಿ ಅವರು ಲೋ ಅವರ ಕ ಅಂದ್ರೆ ಇನ್ನೊಬ್ಬರಿಗೆ ಬಿಂಬ ಆಗುವ ಆನಂದ ನೀಡ ಸುಖಂ ಕೈತ್ಯುಕ್ತ ಇನ್ನೊಬ್ಬರ ಸುಖಕ್ಕೆ ಆಶಯವಾದ ಸುಖವನ್ನ ಕಮ್ಮಂತೇದಿಲ್ಲ ಕಹ ಅಂತ ಹೇಳ್ತಾರೆ ಅಂದ್ರೆ ಮೋಕ್ಷದಲ್ಲಿ ಕೂಡ ಅಷ್ಟೇ ಬಿಂಬ ಪ್ರತಿಬಿಂಬ ಆಗತ್ತೆ ದೊಡ್ಡವರ ಆನಂದ ಚಿಕ್ಕವರ ಆನಂದಕ್ಕೆ ಏನಾಗತ್ತೆ ಚಿಕ್ಕವರ ಆನಂದಕ್ಕೆ ಬಿಂಬ ಆಗುತ್ತೆ ಚಿಕ್ಕವರ ಆನಂದ ಪ್ರತಿಬಿಂಬ ದೊಡ್ಡವರ ಆನಂದ ಬಿಂಬ ಪ್ರತಿಬಿಂಬ ಭಾವ ಇದೆ ಹಾಗಾಗಿ ಮೋಕ್ಷದಲ್ಲಿ ಲೋ ಅಂದ್ರೆ ಸಂಸಾರ ಯಾರಿಗೆ ಲೋ ಲೋಪವಾಗಿದೆಯೋ ಅಂತ ಮುಕ್ತರು ಲೋ ಅವರ ಕ ಅಂದ್ರೆ ಅವರ ಸುಖ ಹಾಗೆ ಮೋಕ್ಷ ಸುಖ ಅಂತ ಮುಕ್ತರ ಸುಖ ಅದು ಸಂಗ್ರಹ ಪರಿಪೂರ್ಣವಾಗಿ ಅದರ ಗ್ರಹ ಅಂದ್ರೆ ಅನುಭೂತಿ ಅಂದ್ರೆ ಅಸ್ಪಷ್ಟ ಅನುಭೂತಿಯಲ್ಲ ಯಾವುದು ಕೆಲವೊಂದು ಅಂಶ ತೋರುದು ಕೆಲವೊಂದು ಅಂಶ ತೋರದಿರುವುದಿಲ್ಲ ಪರಿಪೂರ್ಣ ಪ್ರಮಾಣದಲ್ಲಿ ಅದರ ಸಂಜೆಗೆ ಗ್ರಹ ಅಂದ್ರೆ ಅನುಭೂತಿ ತಂ ಫಲಂ ಪಶ್ಯನ್ ಆ ಫಲ ಇದೆ ಎಂಬುದಾಗಿ ಶಾಸ್ತ್ರದ ನೋಡಿದ ತಿಳಿದವನಾಗಿ ನೀನು ಸಂಪಶ್ಯನ್ ದೇವರನ್ನು ತಂಡವನಾಗಿದ್ರು ಕೂಡ ಕರ್ಮ ಕರ್ತು ಅರ್ಹಸಿ ಲೋಕ ಅದಕ್ಕೆ ಪ್ರಯತ್ನ ಇದನ್ನಾದರೂ ಯಾಕೆ ಮಾಡಬೇಕು ಲೋಕ ಸಂಗ್ರಹ ರೂಪ ಫಲವನ್ನು ನೋಡಿ ಮಾಡು ಲೋಕ ಸಂಗ್ರಹದ ಅರ್ಥ ಏನು ಒಂದು ಲೋಕ ಶಿಕ್ಷಣಕ್ಕೋಸ್ಕರ ಮಾಡು ಲೋಕ ಶಿಕ್ಷಣದ ಏನು ಪ್ರಯೋಜನ ಲೋಕ ಸಂಗ್ರಹ ಆಗುತ್ತೆ ಸಂಸಾರದಿಂದ ಮುಕ್ತರಾದವರ ಸುಖ ಲೋಕ ಅದು ಚೆನ್ನಾಗಿ ನಿಮಗೆ ಅನುಭವ ಬರುತ್ತೆ ಇಲ್ಲಂದ್ರೆ ಒಂದು ಭಾಗ ಮಾತ್ರ ತೋರುತ್ತೆ ಇನ್ನೊಂದು ಭಾಗ ತೋರಲ್ಲ ಪೂರ್ಣ ಪ್ರಮಾಣದಲ್ಲಿ ಅದರ ಅನುಭೂತಿ ಬರಲ್ಲ ಸಮ್ಯಕ್ ಅದರ ಅನುಭೂತಿ ಬರಬೇಕಾದ್ರೆ ಅನುಭವ ಬರಬೇಕಾದ್ರೆ ನೀನು ಆ ಬಲವನ್ನು ದೀಕ್ಷಕೊಂಡು ಲೋಕ ಸಂಗ್ರಹ ಮಾಡುವಂತ ಅದು ಮಧ್ವಾಚಾರ್ಯ ಅಲ್ಲಿ ಹೇಳಿದ್ದಾರೆ ಉಪನಿಷತ್ ಭಾಷೆ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಗ್ಯಾಂಟ್ ಸಂಯೋಜನೆ ಮಾಡಿದಾಗ ಮಧ್ವಾಚಾರ್ಯ ಹೇಳಿದ್ರು ಸಮರ್ಪಕವೇ ಅದು ಗೀತಾ ರೂಢವಾಗಿದೆ ಆ ಅರ್ಥ ಮಧ್ವಾಚಾರ ಪ್ರಮಾಣ ಸಮರ್ಪಣೆ ಮಾಡಿದ್ದಾರೆ ಗೀತೆಯಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಎಲ್ಲಿ ಹೇಳಿದ್ದಾರೆ ಮೋಕ್ಷ ಆನಂದ ದಿಶೆ ಆಗತ್ತೆ ಲೋಕ ಸಂಗ್ರಹ ಮಾಡಿದ ಎಲ್ಲಿ ಹೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ಈ ಶಬ್ದದಿಂದ ಹೇಳಿದ್ದಾರೆ ಅಂತ ಹೇಳಬೇಕಾದದ್ದು ಸರಿ ರೀ ಇನ್ನು ಮುಗಿದೇಗೆ ಇನ್ನು ಒಂದು ವಿಷಯ ಏನಂದ್ರೆ ನಾವು ಈ ಕಾಮಕ್ರೋಧಕ್ಕೆ ವಶವಾಗಿ ನಾವು ರಾಗದ್ವೇಷದಿಂದ ಪ್ರೇರಿತವಾಗಿ ಕೆಲಸ ಮಾಡೋದು ನಮಗೆ ಅಭ್ಯಾಸ ರಾಗದ್ವೇಷದಿಂದ ಪ್ರೇರಿತವಾಗಿ ಕರ್ಮ ಮಾಡಲಿಕ್ಕೆ ಆಗೋಲ್ಲ ಫಲದಾಸನ ತರೀಲಿಕ್ಕಾಗಲ್ಲ ಹಾಗಾಗಿ ನಮ್ದು ಘೋರ ಕರ್ಮವೇ ನಾವು ಉದ್ಧಾರ ಆಗೋದು ಹಾಗೆ ಕಾಮಪುರ ಆದಿನ ಗೆಲ್ಲುವ ಪರಿಯನ್ನ ಭಗವಂತ ಹೇಗೆ ಹೇಳಿದ್ದಾರೆ ತಾಳೆ ನೋಡೋಣ ಗೊತ್ತೇ ಪದ್ಯಮಾನಕ್ಕೆ ಒಂದು ಸಣ್ಣ ಪ್ರಕಟಣೆ ಫಾ